आकाशवाणी औषध सस्य बशेष कार्यक्रम सरि ನೋಡಿ ಸಂತೋಷಪಡಿ ತಮ್ಮ ಟೊಂಗೆಗಳನ್ನು ಇವು ಓಡುವ ಕುದುರೆಗಳಂತೆ ಎಲ್ಲ ಕಡೆಗೂ ಹರಿಬಿಟ್ಟಿವೆ ದೇವತೆ ತಾಯಿ ನಿನ್ನ ನರಗಳು ನೂರಾರು ನಿನ್ನ ಬೇರುಗಳು ಸಾವಿರಾರು ಮರ ಬಳ್ಳಿಗಳೆಲ್ಲ ಒಟ್ಟಿಗೆ ಸೇರಿ ಕಂಗೊಳಿಸುತ್ತಿವೆ ತಮ್ಮ ಚಕ್ರವರ್ತಿಯಾದ ಸೋಮಲತೆಯೊಡನೆ ಸಂಭಾಷಿಸುತ್ತಿವೆ ಅಪಚಾರವನ್ನು ಪರಿಹರಿಸಲಿ ಸಸ್ಯ ಸಂಜೀವಿನಿ ಒಂದು ವಿಶೇಷ ಕಾರ್ಯಕ್ರಮ ವಿಶಿಷ್ಟ ಪ್ರಯೋಗ ಈ ಬಗ್ಗೆ ಎರಡು ಮಾತು ಬೆಂಗಳೂರು ಆಕಾಶವಾಣಿ ಕೇಂದ್ರದ ನಿರ್ದೇಶಕರಾದ ಡಾ ಜೋಸ್ನಾ ಕಾಮತ್ ಅವರಿಂದ ಆತ್ಮೀಯ ಶ್ರೋತೃಗಳೇ ಜನಮನದ ಆಸೆ ಆಶೋತ್ತರಗಳಿಗೆ ಸ್ಪಂದಿಸಿ ಜನತೆಯ ಬದುಕನ್ನು ಹಸುನುಗೊಳಿಸಲು ನೆರವಾಗುವ ಮಾಹಿತಿಯನ್ನು ಒದಗಿಸುವುದು ಆಕಾಶವಾಣಿಯಂತಹ ಸಮೂಹ ಮಾಧ್ಯಮಗಳ ದೊಡ್ಡ ಜವಾಬ್ದಾರಿ ಆಕಾಶವಾಣಿ ಬೆಂಗಳೂರು ಕೇಂದ್ರ ಈ ಜವಾಬ್ದಾರಿಯನ್ನು ಪ್ರಯತ್ನಪೂರ್ವಕವಾಗಿ ನಿರ್ವಹಿಸುತ್ತಾ ಬಂದಿದೆ ಸಸ್ಯ ಸಂಜೀವಿನಿ ಮಾಲಿಕೆ ಈ ದಿಕ್ಕಿನಲ್ಲಿ ಮತ್ತೊಂದು ಮುಖ್ಯ ಮೈಲಿಗಲ್ಲು ಆರೋಗ್ಯ ಸಂರಕ್ಷಣೆಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿಗಳನ್ನು ವೆಚ್ಚ ಮಾಡುತ್ತಿದೆ ಆದರೂ ಪ್ರಾಥಮಿಕ ವೈದ್ಯಕೀಯ ಸೌಲಭ್ಯಗಳು ದೊರೆತಿರುವುದು ನಮ್ಮ ದೇಶದ ಶೇಕಡ ಮೂವತ್ತರಷ್ಟು ಜನರಿಗೆ ಮಾತ್ರ ಉಳಿದ ಶೇಕಡಾ ಎಪ್ಪತ್ತರಷ್ಟು ಜನ ಇಂದಿಗೂ ನಮ್ಮ ಪ್ರಾಚೀನ ಮತ್ತು ದೇಶೀ ಚಿಕಿತ್ಸಾ ಪದ್ಧತಿಗಳನ್ನೇ ಅವಲಂಬಿಸಿದ್ದಾರೆ ಈ ಪದ್ಧತಿಗಳಿಗೆ ಆಧಾರ ನಮ್ಮ ಗಿಡಮೂಲಿಕೆಗಳು ಔಷಧ ಸಸ್ಯಗಳು ಆದರೆ ನಾವಿಂದು ನೋಡುತ್ತಿರುವ ತ್ವರಿತಗತಿಯ ಅರಣ್ಯ ನಾಶದಿಂದ ಈ ಅತ್ಯಮೂಲ್ಯ ಗಿಡಮೂಲಿಕೆಗಳು ಕಣ್ಮರೆಯಾಗುತ್ತಿವೆ ಇಂತಹ ಗಿಡಮೂಲಿಕೆಗಳಲ್ಲಿ ಕೆಲವನ್ನಾದರೂ ಸಂರಕ್ಷಿಸಿ ಅವುಗಳ ಸೂಕ್ತ ಬಳಕೆಯಿಂದ ಆರೋಗ್ಯವನ್ನು ಸಂರಕ್ಷಿಸಿಕೊಳ್ಳುವ ಸರಳ ಮಾರ್ಗವನ್ನು ತೋರುವುದೇ ಸಸ್ಯ ಸಂಜೀವಿನಿ ಮಾಲಿಕೆಯ ಮುಖ್ಯ ಉದ್ದೇಶ ಸಸ್ಯ ಸಂಜೀವಿನಿ ಆಕಾಶವಾಣಿ ಬೆಂಗಳೂರು ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ಭಾರತೀಯ ವೈದ್ಯ ಪದ್ಧತಿಗಳ ನಿರ್ದೇಶನಾಲಯಗಳ ಸಹಕಾರದಿಂದ ಪ್ರಸಾರವಾದ ವಿಶೇಷ ಮಾಲಿಕೆ ಆಯುರ್ವೇದ ವಿಜ್ಞಾನಿಗಳು ಆಯುಧ ಔಷಧ ಸಸ್ಯಗಳನ್ನು ಬಳಸುವ ಮಾರ್ಗವನ್ನು ತೋರಿಸಿದರೆ ಅರಣ್ಯ ಇಲಾಖೆ ಈ ಸಸ್ಯಗಳನ್ನು ಬೆಳೆಸುವ ಬಗೆಯನ್ನು ಪರಿಚಯ ಮಾಡಿಕೊಟ್ಟಿದೆ ಜೊತೆಗೆ ರಾಜ್ಯದಾದ್ಯಂತ ಆಸಕ್ತಿಯುಳ್ಳ ಜನರಿಗೆ ಈ ಗಿಡಮೂಲಿಕೆಗಳ ಲಕ್ಷಾಂತರ ಸಸ್ಯಗಳನ್ನು ಒದಗಿಸಿದೆ ಹೀಗಾಗಿ ಸಸ್ಯ ಸಂಜೀವಿನಿ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಿ ಪರಿಸರವನ್ನು ಹಸಿರಾಗಿಸುವ ದಿಕ್ಕಿನಲ್ಲಿ ಪ್ರಜ್ಞೆ ಮೂಡಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವಾಗಿದೆ ಈ ಪ್ರಸಾರವಾದ ನಿಸರ್ಗ ಸಂಪದ ಮಾಲಿಕೆ ನಮ್ಮ ಪರಿಸರದ ಪರಿಚಯ ನೀಡುವ ಪಾಠ ಮಾಲಿಕೆಯಾಗಿ ಅಪೂರ್ವ ಯಶಸ್ಸು ಗಳಿಸಿತು ಈಗ ಸಸ್ಯ ಸಂಜೀವಿನಿ ಪರಿಸರದ ಅಲ್ಪ ಪರಿಚಿತ ಆದರೆ ಅತ್ಯಮೂಲ್ಯ ಗಿಡ ಅವುಗಳನ್ನು ದಿನಬಳಕೆಯಲ್ಲಿ ಪ್ರಯೋಗಿಸುತ್ತಾ ಬಂದ ನಮ್ಮ ಪ್ರಾಚೀನ ಪರಂಪರೆಯನ್ನು ಸ್ಥೂಲವಾಗಿ ಪರಿಚಯಿಸುವತ್ತ ಗಮನ ನೀಡಿದೆ ಹತ್ತೊಂಬತ್ತು ನೂರ ತೊಂಬತ್ತರ ನವೆಂಬರ್ ನಾಲ್ಕರಿಂದ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ನಾಲ್ಕು ತಿಂಗಳ ಕಾಲ ಪ್ರಸಾರವಾಗಿ ಜನರ ಮನ ಸೆಳೆದ ಈ ಉಪಯುಕ್ತ ಮಾಲಿಕೆ ಧ್ವನಿ ಸುರಳಿಯ ರೂಪದಲ್ಲಿ ಇದೀಗ ನಿಮ್ಮ ಕೈ ಸೇರಿದೆ ಸಸ್ಯ ಸಂಜೀವಿನಿ ಮಾಲಿಕೆಯ ಸಂಪೂರ್ಣ ಪ್ರಯೋಜನ ಈ ಮೂಲಕವಾಗಿ ನಿಮಗೆ ದೊರೆತು ನಿಮ್ಮೆಲ್ಲರ ಆರೋಗ್ಯ ಉತ್ತಮವಾಗಿ ಜೀವನ ಹಸನಾಗಲಿ ಎಂದು ಹಾರೈಸುತ್ತೇನೆ ಿಯ ಮನೆಯಲ್ಲಿ ಮೌರ ನೋಡಿರುವಳು ಈ ಚೆಗುವೆ ಯಾರು ಉಳಿಯದ ವಾದಿಯ ಮನೆಯಲ್ಲಿ ಮೌರ ನೋಡಿರುವಳು ಈ ಚೆಗುವೆ ಪ್ರಕೃತಿಯ ಸುಂದರ ಅಂದರದಲ್ಲಿ ಮಧುಮಾಗಿರು ಅದೊಂದು ಪುಟ್ಟ ಬಳ್ಳಿ ಅದರಲ್ಲೊಂದು ಮುದ್ದಾದ ಹೂವು ಮೃದು ಗಾಳಿಯ ಮರ್ಮರನಾದಕ್ಕೆ ಬಳುಕುತ್ತ ಹೂಗಿರಣಗಳ ಸ್ಪರ್ಶಕ್ಕೆ ಚಲುವನ್ನು ಚಿಮ್ಮಿಸುವ ಅದರ ಸಹಜ ಸೌಂದರ್ಯ ಮನಸೆಳೆಯುವಂತಹದು ಜನರ ಕಣ್ಣಿಗೆ ಬೀಳದಂತೆ ಹಾದಿಯ ಬದಿಯಲ್ಲಿ ಮರೆಯಾಗಿ ನಿಂತ ಈ ಸಣ್ಣ ಸಸ್ಯದ ವೈದ್ಯಕೀಯ ಗುಣಗಳು ಮಾತ್ರ ಅತ್ಯದ್ಭುತ ವೈದ್ಯಕೀಯ ಸೌಲಭ್ಯಗಳಿಂದ ಬಹುದೂರ ಉಳಿದ ಲಕ್ಷಾಂತರ ಜನರಿಗೆ ಸಂಜೀವಿನಿಯಾಗಬಲ್ಲ ಇಂತಹ ಸಸ್ಯಗಳು ನೂರಾರು Tiena numara ni sena ni tamalu ಅಮೃತ ಬಳ್ಳಿ ಹೆಸರೇ ಸೂಚಿಸುವ ಹಾಗೆ ಅಮೃತ ಸಮಾನವಾದ ಒಂದು ಔಷಧ ಸಸ್ಯ ಇದರ ವಿಶಿಷ್ಟ ವೈದ್ಯಕೀಯ ಗುಣಗಳ ಪರಿಚಯ ಇದ್ದಿದ್ರಿಂದಲೇ ಚರಕ ಋಷಿಯ ಕಾಲದಲ್ಲೇ ಅಮೃತ ಬಳ್ಳಿ ಅಂತ ಹೆಸರಿಟ್ಟಿದ್ರು ಈ ಗಿಡ ಅನೇಕ ವರ್ಷಗಳ ಕಾಲ ಬದುಕುವಂತಹ ಒಂದು ಬಳ್ಳಿ ಆಶ್ರಯ ಪಡೆದ ಮರದ ಮೇಲೆಲ್ಲ ಹಬ್ಬಿ ರೆಂಬೆ ಕೊಂಬೆಗಳಿಂದ ಜೋತ್ ಬೀಳುವಂತಹ ಇದರ ಎಲೆಗಳು ಹೃದಯಾಕಾರದಲ್ಲಿರುತ್ತವೆ ಔಷಧವಾಗಿ ಬಳಕೆಯಾಗುವುದು ಈ ಬಳ್ಳಿಯ ಕಾಂಡ ಅಮೃತ ಬಳ್ಳಿಯ ಸೇವನೆ ಶರೀರಕ್ಕೆ ಬಲ ಪುಷ್ಟಿಗಳನ್ನು ಕೊಡುತ್ತೆ ಚರ್ಮದ ತೊಂದರೆಗಳನ್ನು ನಿವಾರಿಸುತ್ತೆ ಜ್ವರವನ್ನು ನೀ ರಕ್ತಹೀನತೆಯನ್ನು ಹೋಗಲಾಡಿಸುತ್ತೆ ಕಾಮಾಲೆಗೆ ಇದು ದಿವ್ಯೌಷಧವಾದರೆ ಮಧುಮೇಹದ ರೋಗಿಗಳಿಗೆ ಬಹಳ ಈ ಬಳ್ಳಿಯನ್ನ ಬಳಸುವ ರೀತಿನ ಆಯುರ್ವೇದ ತಜ್ಞ ಡಾಕ್ಟರ್ ವಿ ಆರ್ ಪದ್ಮನಾಭರಾವ್ ಅವರು ನಮ್ಗೆ ಪರಿಚಯ ಮಾಡಿಕೊಡ್ತಾರೆ ನೋಡಿ ಸಾಮಾನ್ಯವಾಗಿ ಜ್ವರಗಳಲ್ಲಿ ಇದರ ಬಳ್ಳಿನ ತಂದು ಅಂದ್ರೆ ಹಸಿ ಬಳ್ಳಿನ ತಗೊಂಡು ಬಂದು ಚೆನ್ನಾಗಿ ಜಜ್ಜಬೇಕು ಜಜ್ಜೋದ್ರಿಂದ ಬರ್ತಕ್ಕಂಥ ರಸವನ್ನು ಸುಮಾರು ನಾಲ್ಕು ಚಮಚಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ಅಷ್ಟೇ ಪ್ರಮಾಣದ ಜೇನುತುಪ್ಪ ಬೆರೆಸಿ ದಿವ್ಸಕ್ಕೆ ಸುಮಾರು ಮೂರಾವರ್ತಿ ಸೇವಿಸಬಹುದು ಈ ಶೀತ ಸಂಬಂಧವಾಗಿರ್ತಕ್ಕಂಥ ಜ್ವರಗಳಲ್ಲಿ ಅಂದರೆ ನೆಗಡಿ ಕೆಮ್ಮು ಇಂಥ ಜ್ವರಗಳಲ್ಲಿ ಇದರ ಬಳ್ಳೀನ ಉಪಯೋಗಿಸುವ ಇದರ ಬೇರನ್ನು ಕಿತ್ಕೊಂಡು ಅದನ್ನು ಒಣಗಿಸಬೇಕು ಆಮೇಲೆ ಈ ಈ ಒಣಗಿದ ಬೇರನ್ನ ಸ್ವಲ್ಪ ಮಟ್ಟಿಗೆ ದಪ್ಪಕ್ಕೆ ಪುಡಿ ಮಾಡ್ಕೊಂಡು ಆ ಪುಡಿಯಿಂದ ಕಷಾಯನ ಮಾಡಿ ಆ ಕಷಾಯನ ಉಪಯೋಗಿಸೋದು ಸೂಕ್ತ ಇದು ಬರೀ ಈ ಜ್ವರಗಳಲ್ಲಿ ಮಾತ್ರವೇ ಅಲ್ಲ ಇದು ಹೆಚ್ಚಾಗಿ ಈ ಕಾಮಲೆ ಕಾಯಿಲೆಯಲ್ಲಿ ಕೂಡ ಇದ್ರ ಉಪಯೋಗ ಹೆಚ್ಚಾಗಿದೆ ಕಾಮೆಲೆ ಕಾಯಿಲೆಯಲ್ಲಿ ಏನ್ ಮಾಡಬೇಕಂದ್ರೆ ಇದರ ಬಳ್ಳಿ ರಸವನ್ನ ಜೇನ್ ತುಪ್ಪದೊಡದೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸಬೇಕು ಇದರ ಎಲೆಗಳನ್ನು ಚೆನ್ನಾಗಿ ಜಜ್ಜಿ ಮಜ್ಜಿಗೆಯಲ್ಲಿ ಕಲಸಿ ಕುಡಿಯಬಹುದು ಅಷ್ಟೇ ಮಾತ್ರವಲ್ಲದೆ ಈ ಪಿತ್ತದ ಮುಂತಾದ ಸಂದರ್ಭಗಳಲ್ಲಿ ಇದೇ ರೀತಿ ಎಲೆಗಳನ್ನ ಚೆನ್ನಾಗಿ ಜಜ್ಜಿ ಮಜ್ಜಿಗೆಯಲ್ಲಿ ಕಲಸಿ ಕುಡಿಯೋದು ಕೂಡ ಪ್ರಯೋಜನಕಾರಿಯಾಗಿದೆ ಆಮೇಲೆ ಇದರದ್ದು ಒಳ್ಳೆ ಉಪಯೋಗ ಇರೋದು ಈ ಈ ಮಧುಮೇಹ ಕಾಯಿಲಿನಲ್ಲಿ ಸೊ ಅದರಲ್ಲಿ ಏನು ಮಾಡಬೇಕಂತಂದರೆ ಈ ಮಧುಮೇಹ ರೋಗಿಗಳು ಸುಮಾರು ಒಂದು ಗೇಣು ಉದ್ದಷ್ಟು ಬಳ್ಳಿನ ಪ್ರತಿ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ಕಬ್ಬು ತಿನ್ನೋ ಹಾಗೆ ಅದನ್ನು ಬಾಯ್ಲ್ ಹಾಕ್ಕೊಂಡು ಕಚ್ಚಿಕೊಂಡು ಅದನ್ನು ಜಗದು ಜಗದು ತಿನ್ನಬೇಕು ಸೊ ತಿನ್ನೋವಾಗ ಬರ್ತಕ್ಕಂಥ ರಸವನ್ನು ನುಂಗಬೇಕು ಆಮೇಲೆ ಕೊನೆಯಲ್ಲಿ ಉಳಿಯತಕ್ಕಂಥ ಸೆಪ್ಪೇನ ಉಗಿದುಬಿಡಬೇಕು ಸೊ ಈ ರೀತಿ ಅವರು ಪ್ರತಿ ದಿವಸ ಮಾಡೋದರಿಂದ ಅವರ ಮೂತ್ರದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಸಕ್ಕರೆ ಆಮೇಲೆ ರಕ್ತದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಸಕ್ಕರೆ ಕಡಿಮೆ ಈ ಅಮೃತ ಬಳ್ಳಿ ಮೊಳಕೆಯ ರೋಗದಲ್ಲಿ ಕೂಡ ಹೆಚ್ಚು ಉಪಯೋಗಕಾರಿಯಾಗಿದೆ ಮೊಳಕೆಯ ರೋಗದಲ್ಲಿ ಇದನ್ನು ಹೇಗೆ ಬಳಸಬೇಕು ಅಂತಂದರೆ ಇದರ ಬಳ್ಳಿ ರಸವನ್ನು ಮುಂಚೆ ನಾನು ಹೇಳಿದಾಗೆ ಇದನ್ನು ಜಜ್ಜಿ ತೆಗಿತಕ್ಕಂಥ ರಸವನ್ನು ಮಜ್ಗೆನಲ್ಲಿ ಕದಡಿಬಿಟ್ಟು ಸೇವಿಸಬೇಕಾಗತ್ತೆ ಸೊ ಈ ರೀತಿ ಮಾಡೋದ್ರಿಂದ ಸಾಮಾನ್ಯವಾಗಿ ಈ ಮೂಲವ್ಯಾಧಿ ಅಥವಾ ಮೊಳಕೆ ರೋಗದಲ್ಲಿ ಏನಾಗಿರುತ್ತೆ ಈ ರಕ್ತಸ್ರಾವ ಇವೆಲ್ಲ ಜಾಸ್ತಿ ಇದ್ದು ಮಲಬದ್ಧತೆ ಇವೆಲ್ಲ ಇರುತ್ತೆ ಸೊ ಈ ರೀತಿ ಅಮೃತ ಉಪಯೋಗಿಸೋದ್ರಿಂದ ರಕ್ತಸ್ರಾವ ಆಗೋದು ನಿಲ್ಲುತ್ತೆ ಮತ್ತೆ ಮಲಬದ್ಧತೆ ಕೂಡ ನಿವಾರಣೆ ಆಗುತ್ತೆ ಅರಿಶಿಣ ನಾವು ದಿನನಿತ್ಯ ಬಳಸುವಂತಹ ವಸ್ತುಗಳಲ್ಲಿ ಒಂದು ಕೇವಲ ಅಡಿಗೆ ಮನೆಯಲ್ಲೇ ಅಲ್ಲದೆ ಧಾರ್ಮಿಕ ವಿಧಿಗಳಲ್ಲಿ ಪೂಜಾ ಸಮಾರಂಭಗಳಲ್ಲಿ ಕೂಡ ಅರಿಶಿಣವನ್ನು ಯಥೇಚ್ಛವಾಗಿ ಬಳಸ್ತಾರೆ ವೈದ್ಯಕೀಯವಾಗಿ ನೆಗಡಿ ಜ್ವರ ಕಣ್ಣು ನೋವು ಚರ್ಮ ವ್ಯಾಧಿಗಳು ಈ ಮುಂತಾದವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅರಿಶಿಣವನ್ನು ಉಪಯೋಗಿಸ್ತಾರೆ ವೈದ್ಯಕೀಯವಾಗಿ ಅತ್ಯಂತ ಪ್ರಯೋಜನಕಾರಿಯಾದ ಭಾಗ ಅಂತ ಹೇಳಿದ್ರೆ ಅರಿಶಿಣದ ಬೇರು ಇದರದು ಹೆಚ್ಚಾಗಿ ಉಪಯೋಗ ಇರೋದು ನೆಗಡಿನಲ್ಲಿ ಇಂತಹ ಸಂದರ್ಭಗಳಲ್ಲಿ ಅರಿಶಿಣದ ಪುಡಿಯಿಂದ ಅರಿಶಿಣದ ಪುಡಿಯಿಂದ ರಾತ್ರಿ ಮಲಗೋದಿಕ್ ಮುಂಚೆ ಆ ಬೆಂಕಿ ಮೇಲೆ ಹಾಕಿ ಅದರಿಂದ ಬರ್ತಕ್ಕಂಥ ಹೊಗೆಯನ್ನ ಒಂದು ಟೌಲ್ ತೆಗೆದುಕೊಂಡು ಅಥವಾ ಒಂದು ಹೊದಿಕೆ ತೆಗೆದುಕೊಂಡು ತಲೆ ಮೇಲೆ ಕವರ್ ಮಾಡಿಕೊಂಡು ಅದರ ಒಂದು ಹೊಗೆಯನ್ನು ಅವರು ಉಸಿರಾಡಬೇಕು ಸೊ ಆ ರೀತಿ ಉಸಿರಾಡೋದ್ರಿಂದ ಇಲ್ಲ ಅದನ್ನ ಬೆಂಕಿ ಮೇಲೆ ಆದರೂ ಹಾಕಿ ಮಾಡ್ಬೋದು ಇಲ್ಲ ಈಗಿನ ಕಾಲದಲ್ಲಿ ಈ ಬೆಂಕಿ ಸಿಗೋಲ್ಲ ಸ್ಟೌವ್ಗಳು ಅದೆಲ್ಲ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ಹೆಂಚಿನ ಸ್ಟವ್ ಮೇಲೆ ಹಾಕಿ ಅದರ ಮೇಲೆ ಅರಿಶಿಣದ ಪುಡಿ ಚೆಲ್ಲಿ ಅದರಿಂದ ಬರ್ತಕ್ಕಂಥ ಹೊಗೆಯನ್ನು ತೆಗೆದುಕೊಳ್ಬೋದು ಆಮೇಲೆ ಇದನ್ನು ಹೆಚ್ಚಾಗಿ ಎಲ್ರೂ ಉಪಯೋಗಿಸೋದು ಈ ಕಣ್ಣಿನ ನೋವುಗಳಲ್ಲಿ ಉಪಯೋಗ ತುಂಬ ಚೆನ್ನಾಗಿದೆ ಕಣ್ಣಿನ ನೋವುಗಳಲ್ಲಿ ಏನು ಮಾಡಬೇಕು ಅಂತಂದ್ರೆ ಒಂದು ಭಾಗ ಅರಿಶಿಣದ ಪುಡಿಗೆ ಸುಮಾರು ಹತ್ತು ಭಾಗ ನೀರ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದಾದ್ಮೇಲೆ ಅದರಿಂದ ಬರ್ತಕ್ಕಂಥ ಕಷಾಯದಿಂದ ಅಂದ್ರೆ ಕುದಿಸೋದ್ರಿಂದ ಬರ್ತಕ್ಕಂಥ ಕಷಾಯ ಏನಿರುತ್ತೆ ಆ ಕಷಾಯದಿಂದ ಕಣ್ಣನ್ನ ಆಗಿಂದಾಗಿ ತೊಳ್ಕೊಳ್ತಾ ಇರಬೇಕು ಸೊ ಈ ರೀತಿ ಮಾಡೋದ್ರಿಂದ ಕಣ್ಣಿನ ನೋವು ಕಡಿಮೆ ಅಷ್ಟೇ ಅಲ್ಲದೆ ಅದೇ ನೀರಿನಲ್ಲೇನೆ ಒಂದು ಬಟ್ಟೆ ಅದ್ಬಿಟ್ಟು ಈ ಕಣ್ಣಲ್ಲಿ ಬರ್ತಕ್ಕಂಥ ಗೀಜನ್ನು ಒರೆಸೋದಕ್ಕೆ ಆ ಬಟ್ಟೆನ ಉಪಯೋಗಿಸ್ಕೊಳ್ಬಹುದು ಮತ್ತೆ ರಾತ್ರಿ ಮಲಗೋದಿಕ್ ಮುಂಚೆ ಅದೇ ಬಟ್ಟೆಯಿಂದ ಕಣ್ಣ ಮೇಲೆ ಪಟ್ಟು ಹಾಕೊಂಡು ಮಲಿಕೊಳ್ಬಹುದು ಆಮೇಲೆ ಈ ಅರಿಶಿಣ ಹೆಚ್ಚಾಗಿ ಈ ಚರ್ಮದ ಕಾಯಿಲೆಗಳಲ್ಲಿ ಅದರ ಉಪಯೋಗ ಜಾಸ್ತಿ ಇದೆ ಅದರಲ್ಲೂ ಈ ಕಜ್ಜಿ ನವೆ ದು ಮತ್ತು ಪಿತ್ತದ ಗಂಧೆ ಇತ್ಯಾದಿಗಳಲ್ಲಿ ಬೆಣ್ಣೆಯಲ್ಲಿ ಅರಿಶದ ಪುಡಿಯನ್ನು ಬೆರೆಸಿ ದದ್ದು ಮತ್ತು ನವೆ ಇರತಕ್ಕ ಜಾಗಳ ಮೇಲೆ ಲೇಪಿಸೋದು ಒಳ್ಳೆಯದು ಅರಿಶದ ಕೊಂಬನ್ನ ಚೆನ್ನಾಗಿ ಪುಡಿ ಮಾಡಿಕೊಂಡು ಒಂದು ಭಾಗ ಅಷ್ಟೇ ಪ್ರಮಾಣದ್ದು ಈ ನೆಲ್ಲಿಕಾಯಿ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ ಬೆಟ್ಟದ ನೆಲ್ಲಿಕಾಯಿನ ಬೀಜ ತೆಗೆದು ಅದನ್ನ ಪುಡಿ ಮಾಡ್ಕೊಳ್ಬೇಕು ಅಂದ್ರೆ ಹೌದು ಅಂದ್ರೆ ಬೀಜ ಅಲ್ಲ ಹಣ್ಣಿನ ತಿರುಳಿನ ಭಾಗ ಏನಿರುತ್ತೆ ಅದನ್ನ ಪೂರ್ ಚಿಣಸಿ ಆಮೇಲೆ ಅದನ್ನ ಪುಡಿ ಮಾಡಿ ಈ ಎರಡು ನೂನು ಪುಡಿನ ಮತ್ತೆ ಈ ನೆಲ್ಲಿಕಾಯಿ ಪುಡಿನ ಸಮಭಾಗವಾಗಿ ತೆಗೆದುಕೊಂಡು ಚೆನ್ನಾಗಿ ಬೆರೆಸಿ ಅದನ್ನ ಇಟ್ಟುಕೊಳ್ಬೇಕು ಕಷಾಯ ಮಾಡಿ ಮಧುಮೇಹ ರೋಗಿಗಳು ಸೇವನೆ ಮಾಡಿದ್ರೆ ಅವರಲ್ಲಿ ಈ ಸಕ್ಕರೆ ರಕ್ತದಲ್ಲಿ ಮತ್ತು ಮೂತದಲ್ಲಿ ಏನು ಹೆಚ್ಚಾಗಿರುತ್ತೆ ಅದು ಬೇಗ ಮತ್ತು ಪರಿಣಾಮಕಾರಿಯಾಗಿ ಕಡಿಮೆ ಪ್ರತಿಯೊಂದು ಮನೆಯಲ್ಲೂ ಹಿರಿಯರಿಗೆ ಅದಕ್ಕಿಂತ ಹೆಚ್ಚಾಗಿ ತಾಯಂದರಿಗೆ ಬಹಳ ಚೆನ್ನಾಗಿ ಪರಿಚಯ ಇರುವಂತಹ ಗಿಡಮೂಲಿಕೆ ಅಂತ ಹೇಳಿದ್ರೆ ಬಜೆಟ್ ತೋಟಗಳಲ್ಲಿ ನೀರಿರೋ ಕಡೆ ಬಾವಿಯೇ ಸುತ್ತಮುತ್ತ ಒಗೆಯೋ ಬಂಡೆಯ ಅಕ್ಕಪಕ್ಕದಲ್ಲಿ ಬಹಳ ಸುಲಭವಾಗಿ ಈ ಗಿಡವನ್ನ ಬೆಳೆಸಬಹುದು ಔಷಧವಾಗಿ ಬಳಕೆಯಾಗುವ ಭಾಗ ಅಂತ ಹೇಳಿದ್ರೆ ನೆಲದ ಒಳಗಡೆ ಹರಡಿಕೊಂಡಿರುವಂತಹ ಕಾಂಡ ಮಕ್ಕಳಲ್ಲಿ ಕಂಡುಬರುವ ಕೆಮ್ಮು ನೆಗಡಿ ಅಜೀರ್ಣ ಬೇಡಿ ಮುಂತಾದವುಗಳಲ್ಲಿ ಬಜಿಯನ್ನ ಬಳಸ್ತಾರೆ ಬಜಿಯ ಬೇರನ್ನ ತೆಗೆದು ಅದರಿಂದ ಬರುವಂತಹ ಗಂಧವನ್ನ ಹಾಲಿನಲ್ಲಾಗ್ಲಿ ಜೇನುತುಪ್ಪದಲ್ಲಾಗ್ಲಿ ಸೇರಿಸಿ ಮಕ್ಕಳಿಗೆ ಕೊಡ್ತಾರೆ ಬಹುಶಃ ಇದು ಎಲ್ಲರಿಗೂ ತಿಳಿದಿರೋ ಪ್ರಯೋಜನ ಆದರೆ ಇಷ್ಟೇ ಅಲ್ಲದೆ ಇನ್ನು ಅನೇಕ ವೈದ್ಯಕೀಯ ಗುಣಗಳು ಬಜೆಗಿದೆ ಅನ್ನೋದು ನಿಮ್ಗೆ ಗೊತ್ತೇ ಇದ್ರದ್ದು ಬಹುಮುಖ್ಯವಾಗಿರ್ತಕ್ಕಂತಹ ಪ್ರಯೋಜನ ಇರತಕ್ಕಂಥದ್ದು ಮಾನಸಿಕ ಪಟುತ್ವ ಏಕಾಗ್ರತೆ ಮತ್ತೆ ಸ್ಮರಣ ಶಕ್ತಿ ಇವುಗಳನ್ನ ಜಾಸ್ತಿ ಮಾಡೋದ್ರಲ್ಲಿ ಯಾರು ಹೆಚ್ಚಾಗಿ ಮಾನಸಿಕವಾಗಿ ಬಳಲ್ತಾರೆ ಉದಾಹರಣೆಗೆ ವಿದ್ಯಾರ್ಥಿಗಳು ವೈದ್ಯರು ಆಮೇಲೆ ವಕೀಲರು ಬರಹಗಾರರು ಕೈಗಾರಿಕೋದ್ಯಮಿಗಳು ಪತ್ರಿಕೋದ್ಯಮಿಗಳು ಇಂಥವರು ಇದರ ನಿಯಮಿತವಾದ ಸೇವನೆ ಮಾಡೋದರಿಂದ ಅವರಲ್ಲಿ ಸಾಮಾನ್ಯವಾಗಿ ಉಂಟಾಗತಕ್ಕಂತಹ ಮಾನಸಿಕ ಬಳಲಿಕೆ ಕಡಿಮೆ ಇದರಲ್ಲಿ ಭಜೆ ಶುಂಠಿ ಥರ ಇರತಕ್ಕಂಥ ಒಂದು ಕೊಂಬು ಸೊ ಇದನ್ನು ಗಂಧದ ಮಳೆ ಮೇಲೆ ಚೆನ್ನಾಗಿ ತೆಗೆದುಕೊಳ್ಬೇಕು ತೆಗೆದುಕೊಂಡಾಗ ಬರ್ತಕ್ಕಂಥ ಗಂಧವನ್ನು ಒಂದು ಚಮಚದ ಎಂಟನೇ ಭಾಗದಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಜೇನುತುಪ್ಪ ಬೆರೆಸಿ ಅಂದರೆ ಒಂದು ಅರ್ಧ ಚಮಚ ಜೇನುತುಪ್ಪ ಬೆರೆಸಿ ಅದನ್ನು ಹೊಟ್ಟೆಗೆ ಸೇವನೆ ಮಾಡಬಹುದು ಸೊ ಈ ರೀತಿ ಬೆಳಿಗ್ಗೆ ಒಂದು ಆವೃತ್ತಿ ಮತ್ತು ಸಾಯಂಕಾಲ ಒಂದು ಆವರ್ತಿ ಇದು ನಾನು ಹೇಳಿದಾಗೆ ಇದರ ಉಪಯೋಗ ಮಾನಸಿಕ ಬಳಿಕೆಗಳು ಮಾತ್ರವಲ್ಲದೆ ಇದು ಇದರ ಹೆಸರು ಕನ್ನಡದಲ್ಲಿ ಭಜೆ ಅಂತ ಆದರೆ ಸಂಸ್ಕೃತದಲ್ಲಿ ಇದಕ್ಕೆ ವಚ ಅಂತಾರೆ ವಚ ವಚ ಅಂತ ವಚ ಅಂತ ಯಾಕೆ ಅಂದರೆ ಇದು ವಚನವನ್ನು ಶುದ್ಧಿ ಮಾಡೋದರಿಂದ ಅಂದರೆ ಮಾತನ್ನ ಶುದ್ಧಿ ಮಾಡೋದರಿಂದ ಇದಕ್ಕೆ ವಚ ಅಂತನೋ ಹೆಸರು ಸೋ ಹಾಗಾಗಿ ಇದರ ಹೆಚ್ಚಾದ ಬಳಕೆ ಇರತಕ್ಕಂಥದ್ದು ಪ್ರಯೋಜನ ಇರತಕ್ಕಂಥದ್ದು ಈ ಮಾತಿನ ಉಗ್ಗು ಅಂದರೆ ಸ್ಟಾಮರಿಂಗ್ ಅಥವಾ ತೊದಲು ನುಡಿ ಅಂತ ಏನು ಹೇಳ್ತೀವಿ ಅದನ್ನು ಇದು ಚೆನ್ನಾಗಿ ಸರಿಪಡಿಸುತ್ತೆ ಆ ಈ ದೊಡ್ಡವರಾದ ಮೇಲೂ ಬರ್ತಕ್ಕಂಥ ಮಾತಿನ ಉಗ್ಗಲ್ಲಿ ಇದನ್ನು ಉಪಯೋಗಿಸಬಹುದು ಹೇಗೆ ಬೆಳೆಸ್ತಾರ ಆಗಲೂ ಸಹ ನಾನು ಹಿಂದೆ ಹೇಳಿದಾಗೇನೆ ಇದರ ಗಂಧಾ ಮಾಡ್ಕೊಂಡು. ಒಂದು ಒಂದು ಚಮಚದ ಎಂಟನೇ ಭಾಗದಷ್ಟು ಜೇನುದಲ್ಲಿ ಬೆರೆಸಿ ತೆಗೆದುಕೊಳ್ಬೇಕಾಗುತ್ತೆ ಈ ಎಳೆ ಮಕ್ಕಳಲ್ಲಿ ಕೆಲವೊಮ್ಮೆ ಅವರಿಗೆ ಮೂರು ವರ್ಷ ಆದ್ರೂ ಅವ್ರು ಸರಿಯಾಗಿ ಮಾತಾಡ್ತಾ ಇರಲ್ಲ ಅಂತಹ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸಿದಾಗ ಅವರು ಮಾತುಗಳನ್ನ ಸ್ಪಷ್ಟವಾಗಿ ಆಡೋದಕ್ಕೆ ಶುರು ಆಗ್ತಾರೆ ಸೊ ಆ ಒಂದು ರೀತಿಯಲ್ಲಿ ಕೂಡ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆಮೇಲೆ ಸಾಮಾನ್ಯವಾಗಿ ಈ ಕಾಣ್ತಕ್ಕಂತಹ ಈ ತಲೆ ನೋವು ಹೊಟ್ಟೆ ಉಬ್ರ ಮುಂತಾದವುಗಳಲ್ಲಿ ಈ ಬಜೆಯನ್ನು ಚೆನ್ನಾಗಿ ತೆಗೆದುಕೊಂಡ್ಬಿಟ್ಟು ಅದನ್ನ ನೀರಿನಲ್ಲಿ ಬೆರೆಸಿ ಗಟ್ಟಿಯಾಗಿ ಆ ನೋವಿರುವ ಭಾಗಕ್ಕೆ ಇದನ್ನ ಲೇಪಿಸೋದ್ರಿಂದ ನೋವು ಶೀಘ್ರವಾಗಿ ಕಡಿಮೆ ಒಂದ ಕಾಲದಲ್ಲಿ ಎಲ್ಲರ ಮನೆಯ ಹಿತ್ತಲಿನಲ್ಲಿ ಬೆಳೀತಾ ಇದ್ದಂತಹ ಗಿಡ ಅಂತ ಹೇಳಿದ್ರೆ ದಾಳಿಂಬೆ ಅನೇಕ ಜನ ದಾಳಿಂಬೆ ಗಿಡವನ್ನ ಬೆಳೆಸೋದು ಅದರ ಸಿಹಿ ಹುಳಿ ಸಮ್ಮಿಶ್ರ ರುಚಿಯ ರಸಭರಿತ ಹಣ್ಣುಗಳಿವೆ ಹಣ್ಣಿನ ರಸದಲ್ಲಿ ದೇಹ ಪೋಷಕ ವಸ್ತುಗಳಿವೆ ಸಿ ಜೀವಸತ್ವ ಮತ್ತು ಖನಿಜಗಳು ಹೇರಳವಾಗಿವೆ ಅದರ ನಿಯಮಿತ ಸೇವನೆ ದೇಹ ಶಕ್ತಿಯನ್ನು ಹೆಚ್ಚಿಸುತ್ತೆ ಆದರೆ ದಾಳಿಂಬೆ ಬರೀ ಹಣ್ಣು ಬಿಡುವಂತಹ ಒಂದು ಗಿಡ ಅಲ್ಲ ಜ್ವರ ಬೇಧಿ ಹೊಟ್ಟೆ ಹುಳುಗಳ ಉಪಟಳ ಬಾಯಿ ಹುಣ್ಣು ಮುಂತಾದವುಗಳನ್ನ ಯಶಸ್ವಿಯಾಗಿ ನಿಯಂತ್ರಿಸಬಲ್ಲ ಸಂಜೀವಿನಿಯೂ ಹೌದು ದಾಳಿಂಬೆ ಹೆಚ್ಚಾಗಿ ಪ್ರಯೋಜನಕ್ಕೆ ಬರೋದು ಸಾಮಾನ್ಯವಾಗಿ ನಾವು ಕಾಣ್ತಕ್ಕಂತಹ ಬೇದಿನಲ್ಲಿ ಬೇದಿನಲ್ಲಿ ದಾಳಿಂಬೆ ಮರದ ಚಕ್ಕೆಗಳು ಉಪಯೋಗಕ್ಕೆ ಬರುತ್ತೆ ಹಾಗೆ ದಾಳಿಂಬೆ ಹಣ್ಣಿನ ಸಿಪ್ಪೆ ಕೂಡ ಉಪಯೋಗಕ್ಕೆ ಬರುತ್ತೆ ದಾಳಿಂಬೆ ಮರದ ಚಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥವರು ಇದನ್ನ ಸ್ವಲ್ಪ ಒಣಗಿಸ್ಬಿಟ್ಟು ದಪ್ಪವಾದಂತಹ ಚೂರ್ಣ ಮಾಡಿಟ್ಕೊಳ್ಬೇಕು ಈ ಚೂರ್ಣನ ಒಂದು ಭಾಗ ತೆಗೆದುಕೊಳ್ಬೇಕು ಆ ಚೂರ್ಣಕ್ಕೆ ನಾಲ್ಕು ಭಾಗ ನೀರು ಹಾಕಿ ಮೂರು ಭಾಗ ನೀರು ಆವಿಯಾಗಿ ಹೋಗುವರೆಗೂ ಕುದಿಸಿ ಅನಂತರ ಬರುವ ಕಷಾಯವನ್ನು ದಿವಸಕ್ಕೆ ಮೂರು ನಾಲ್ಕು ಸಲ ಕುಡಿಯಬೇಕಾಗತ್ತೆ ಈ ರೀತಿ ಕುಡಿಯೋದ್ರಿಂದ ಹಳೇ ಬೇದಿಗಳು ರಕ್ತಬೇದಿ ಮುಂತಾದವೆಲ್ಲ ಹತೋಟಿಗೆ ಬರುತ್ತವೆ ಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸೋರು ಹಣ್ಣನ್ನೆಲ್ಲ ತಿನ್ನಿದ್ದಾದ ಮೇಲೆ ಹಣ್ಣಿನ ಸಿಪ್ಪೆ ಬಿಸಾಕ್ಬಾರ್ದು ಅದನ್ನು ಹಾಗೆ ಇಟ್ಕೊಂಡು, ನೆರಳಿನಲ್ಲಿ ಒಣಗಿಸ್ಬೇಕು ಒಣಗಿಸಿದ್ದಾದಮೇಲೆ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಅದನ್ನು ಬಾಟ್ಲುಗಳಲ್ಲಿ ಶೇಖರಣೆ ಮಾಡಿಟ್ಕೊಳ್ಬೋದು ಬೇದಿ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಈ ಒಂದು ಈ ಒಂದು ಪುಡಿಯನ್ನು ದೊಡ್ಡವರಾದರೆ ಸುಮಾರು ಒಂದರಿಂದ ಅರ್ಧ ಚಮಚ ಪ್ರಮಾಣದಲ್ಲಿ ಚಿಕ್ಕವರ್ಗಾದ್ರೆ ಕಾಲು ಚಮಚ ಪ್ರಮಾಣದಲ್ಲಿ ತೆಗೆದುಕೊಂಡು ಅದನ್ನ ಬಿಸಿನೀರಿನಲ್ಲಿ ಬೆರೆಸಿ ಅದನ್ನು ಕುಡಿಯಬಹುದು ಈ ರೀತಿ ದಿವ್ಸಕ್ಕೊಂದು ಮೂರ್ನಾಲ್ಕು ಸಲ ಮಾಡಬಹುದು ಈ ರೀತಿ ಮಾಡೋದ್ರಿಂದ ಬೇದಿ ತಕ್ಷಣ ಹತೋಟಿಗೆ ಬರುತ್ತೆ ಈ ಕೆಲವೊಮ್ಮೆ ಮಕ್ಕಳಲ್ಲೇ ಆಗಲಿ ದೊಡ್ಡವರಲ್ಲೇ ಆಗಲಿ ಈ ಹೊಟ್ಟೆಯಲ್ಲಿ ಹುಳುಗಳ ಉಪಟಳ ಜಾಸ್ತಿ ಇರುತ್ತೆ ಅಂತ ಸಂದರ್ಭದಲ್ಲಿ ಇದರ ಹಸಿ ಬೇರನ್ನು ತೆಗೆದುಕೊಂಡ್ಬಂದು ಚೆನ್ನಾಗಿ ಕುಟ್ಟಿ ಆ ಬೇರ್ಗೆ ಹದಿನಾರು ಭಾಗದಷ್ಟು ನೀರು ಹಾಕಿ ಅದು ಎಂಟು ಭಾಗದಷ್ಟು ನೀರು ಆವಿಯಾಗಿ ಹೋಗುವವರೆಗೂ ಕುದಿಸಿ ಅದರ ಬರುವ ಕಷಾಯವನ್ನು ಪ್ರತಿ ಅರ್ಧ ಗಂಟೆಗೂ ಎರಡೆರಡು ಔನ್ಸ್ ನಂತೆ ಕುಡಿತಾ ಇರಬೇಕು ಈ ರೀತಿ ಕುಡಿಯೋದ್ರಿಂದ ಈವನ್ ಈ ಲಾಡಿ ಹುಳುಗಳು ಅಂತ ಏನು ಹೇಳ್ತೇವೆ ಟೇಪ್ ಫರ್ಮ್ಸ್ ಇವು ಕೂಡ ಈ ಕಕ್ಕಸ್ನಲ್ಲಿ ಅಂದ್ರೆ ಮಲದಲ್ಲಿ ಅದು ಬಿದ್ದ ಹೋಗುತ್ತೆ ಆ ಜಂತು ಹುಳುಗಳು ಕಿಲುಬುಳುಗಳು ಇವೆಲ್ಲ ಬಿದ್ದು ಹೋಗುತ್ತೆ ಸೊ ಈ ರೀತಿ ಆ ಹುಳುಗಳ ಉಪಟಳವನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಈ ಒಂದು ದಾಳಿಂಬೆ ಹಸಿ ಬೇರನ್ನು ಉಪಯೋಗ ಮಾಡಿಕೊಳ್ಬಹುದು ಆಮೇಲೆ ಈ ಗಂಟ್ಲಲ್ಲಾಗಲಿ ಅಥವಾ ಬಾಯಲ್ಲಾಗ್ಲಿ ಈ ಹುಣ್ಣುಗಳೇನಾದ್ರೂ ಇದ್ದಿದ್ರೆ ಅದನ್ನ ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ಈ ದಾಳಿಂಬೆ ಹೂವನ್ನ ತೆಗೆದುಕೊಂಡ್ಬಂದು ಅದರದ್ದು ಕಷಾಯ ಮಾಡ್ಕೊಂಡ್ಬಿಟ್ಟು ಆ ಕಷಾಯದಿಂದ ಬಾಯಿನ ಮುಕ್ಕುಳಿಸಿದ್ರೆ ಈ ಬಾಯಲ್ಲಿರತಕ್ಕಂಥ ಹುಣ್ಣುಗಳು ನಿವಾರಣೆ ಆಗುತ್ತೆ ಉತ್ತಮವಾದ ಆರೋಗ್ಯಕ್ಕೆ ಶುದ್ಧವಾದ ಗಾಳಿ ನೀರು ಆಹಾರಗಳು ಬಹು ಮುಖ್ಯ ಅದರಲ್ಲೂ ಶುದ್ಧವಾದ ನೀರಿಗೆ ಬಹು ಮಹತ್ವ ದೊಡ್ಡ ನಗರ ಪಟ್ಟಣಗಳಲ್ಲಿ ಕುಡಿಯುವ ನೀರನ್ನ ಸಂಸ್ಕರಿಸಿ ಶುಚಿ ಮಾಡಿ ಸರಬರಾಜು ಮಾಡ್ತಾರೆ ಆದರೆ ನಮ್ಮ ದೇಶದ ನೂರಾರು ಹಳ್ಳಿಗಳಲ್ಲಿ ವಿಜ್ಞಾನಿಗಳು ಇದಕ್ಕೆ ಒಂದು ಸರಳವಾದ ಉಪಾಯವನ್ನು ಸೂಚಿಸಿದ್ದಾರೆ ಏನು ಗೊತ್ತಾ ಒಂದು ಬಿಂದಿಗೆ ನೀರಿಗೆ ಐದು ಆರು ತುಳಸಿ ದಳಗಳನ್ನು ಹಾಕೋದು ನಾಲ್ಕೈದು ಗಂಟೆಗಳು ಬಿಟ್ಟು ಅದನ್ನು ಕುಡಿಯೋದಕ್ಕೆ ಬಳಸೋದು ಹೀಗೆ ಮಾಡಿದಾಗ ನೀರು ಕ್ರಿಮಿಕೀಟಗಳಿಂದ ಮುಕ್ತವಾಗಿ ಶುದ್ಧವಾಗಿರುತ್ತೆ ಎಷ್ಟು ಸುಲಭ ಅಲ್ವಾ ಇದಕ್ಕೆ ಕಾರಣ ತುಳಸಿಯ ನಾಶಕ ಗುಣ ಅಷ್ಟೇ ಅಲ್ಲ ಅದು ಜ್ವರನಾಶಕ ನಾಶಕ ಹಸಿವನ್ನ ಹೆಚ್ಚಿಸುತ್ತೆ ಆಹಾರವನ್ನ ಜೀರ್ಣಿಸುತ್ತೆ ಹಾಗೇನೆ ನೋವನ್ನು ಶಮನ ಮಾಡುತ್ತೆ ಸೊಳ್ಳೆಗಳಿಂದ ಸೊಳ್ಳೆಗಳ ಬಾಧೆಯಿಂದ ಸಾಧ್ಯವಾದಷ್ಟು ದೂರ ಇರಬೇಕು ಅಂತ ಬಯಸುವರು ತಮ್ಮ ಮನೆಯ ಆಸ್ಪಾಸ್ನಲ್ಲಿ ಸುತ್ತಮುತ್ತಲಿನಲ್ಲಿ ತುಳಸಿ ಗಿಡನ ಹಾಕೊಂಡು ಹೆಚ್ಚಾಗಿ ತುಳಸಿ ಸಸ್ಯಗಳನ್ನ ಬೆಳೆಸಿಕೊಂಡ್ರೆ ಸಸ್ಯಗಳು ಈ ಸೊಳ್ಳೆ ಈ ಸೊಳ್ಳೆಗಳು ಉಪಟಳ ಅಷ್ಟೊಂದು ಇರೋದಿಲ್ಲ ಒಂದು ಎರಡನೇದಾಗಿ ತುಳಸಿಗೆ ಮುಖ್ಯವಾಗಿ ಈ ಜ್ವರನಾಶಕವಾಗಿರತಕ್ಕಂಥ ಮತ್ತೆ ಶೀತ ನಿವಾರಿಸುವ ಗುಣ ಇದೆ ಜ್ವರದಿಂದ ಬಿಡುಗಡೆ ಹೊಂದಬೇಕಾದ್ರೆ ತುಳಸಿ ಎಲೆಗಳನ್ನ ಚೆನ್ನಾಗಿ ಜಜ್ಜಿ ಅದನ್ನ ಹಿಂಡೋದಿಂದ ಬರತಕ್ಕಂತಹ ಸುಮಾರು ಮೂರ್ನಾಲ್ಕು ಚಮಚ ತುಳಸಿ ರಸಕ್ಕೆ ಐದು ಕಾಳು ಮೆಣಸಿನ ಪುಡಿಯನ್ನು ಬೆರೆಸಿ ಸೇವಿಸುವುದು ಪ್ರಯೋಜನಕಾರಿಯಾಗಿದೆ ಸದಾ ಶೀತ ನೆಗಡಿ ಇರುವವರು ಬೆಳಗಿನ ಹೊತ್ತು ಕಾಲಿ ಹೊಟ್ಟೆಗೆ ಈ ಟೀ ಕಾಫಿ ಮುಂತಾದ ಪಾನೀಯಗಳನ್ನು ಸೇವಿಸಕ್ಕೆ ಬದಲಾಗಿ ಒಣಗಿದ ತುಳಸಿ ಎಲೆಗಳ ಪುಡಿಯನ್ನು ಎರಡು ಮೂರು ಚಮಚ ತೆಗೆದುಕೊಂಡು ಒಂದು ಲೋಟ ನೀರಿಗೆ ಹಾಕಿ ಕುದಿಸೋದ್ರಿಂದ ಬರತಕ್ಕಂಥ ಕಷಾಯಕ್ಕೆ ಸ್ವಲ್ಪ ಹಾಲು ಸಕ್ಕರೆ ಬೆರೆಸಿ ಕುಡಿಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳೋದು ಒಳ್ಳೆಯದು ಮಕ್ಕಳನ್ನ ಆಗಿಂದಾಗಿ ಕಾಡುವ ಈ ಶೀತ ನೆಗಡಿ ತಹ್ಬಂದಿಗೆ ಬರಲು ಅಂದ್ರೆ ಅದನ್ನು ಹತೋಟಿಗೆ ತರೋದಕ್ಕೆ ತುಳಸಿ ಎಲಿಯ ರಸಕ್ಕೆ ಜೇನುತುಪ್ಪ ಬೆರೆಸಿ ನೆಕ್ಸಬಹುದು ಆ ಹಸಿಲ್ದೇ ಇರುವಾಗ ಅಥವಾ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗದೇ ಇರುವಾಗ ಈ ತುಳಸಿ ಎಲೆಯ ರಸಕ್ಕೆ ಸ್ವಲ್ಪ ಶುಂಠಿ ರಸವನ್ನು ಬೆರೆಸ್ಕೊಂಡು ಜೊತೆಯಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಹೊಟ್ಟೆಗೆ ಸೇವನೆ ಮಾಡಬಹುದು ಈ ರೀತಿ ಮಾಡೋದ್ರಿಂದ ಹಸಿವು ಚೆನ್ನಾಗುತ್ತೆ ಮತ್ತೆ ತಿಂದಿರತಕ್ಕಂತಹ ಆಹಾರ ಕೂಡ ಚೆನ್ನಾಗಿ ಜೀರ್ಣವಾಗುತ್ತೆ ಆಮೇಲೆ ಈ ಕಿವಿ ನೋವು ಮುಂತಾದ ಸಂದರ್ಭಗಳಲ್ಲಿ ಈ ತುಳಸಿ ಎಲೆಯ ರಸವನ್ನ ಸ್ವಲ್ಪ ಬೆಚ್ಚಗ ಮಾಡಿಕೊಂಡು ಅದನ್ನ ಒಂದು ನಾಲ್ಕೈದು ತೊಟ್ಟಷ್ಟು ಕಿವಿಗೆ ಬಿಟ್ಕೊಳ್ಳೋದ್ರಿಂದ ಕಿವಿ ನೋವು ಶಮನವಾಗುತ್ತೆ ಆಮೇಲೆ ಈ ಹಲ್ಲು ನೋವುಗಳಲ್ಲಿ ಈ ಒಂದೆರಡು ಕಾಳು ಮೆಣಸು ಮತ್ತೆ ಸ್ವಲ್ಪ ತುಳಸಿ ಎಲೆ ಇವೆರಡನ್ನ ತೆಗೆದುಕೊಂಡು ಚೆನ್ನಾಗಿ ಅದನ್ನು ಕುಟ್ಕೊಂಡು ಗುಳಿಗೆಗಳ ತರ ಮಾಡ್ಕೊಳ್ಬೇಕು ಅದನ್ನ ಮತ್ತೆ ಒಂದೊಂದು ಉಂಡೆನ ಅಂದ್ರೆ ಸಣ್ಣ ಸಣ್ಣ ಉಂಡೆನ ಈ ನೋವಿರತಕ್ಕ ಹಲ್ಲಿನ ಭಾಗದ ಇಟ್ಕೊಂಡಿದ್ರೆ ಹಲ್ಲಿ ನೋವು ಕೂಡ ಕಡಿಮೆ ಆಗುತ್ತೆ ಆಮೇಲೆ ಈ ಚರ್ಮ ಕಾಯಿಲೆಗಳಲ್ಲಿ ಅದರಲ್ಲೂ ಹುಳುಕಡ್ಡಿ ಕಜ್ಜಿ ನವೆ ಮುಂತಾದವುಗಳಲ್ಲಿ ಇದರ ರಸವನ್ನ ಆ ಭಾಗಕ್ಕೆ ಹಚ್ಚಬಹುದು ಆಮೇಲೆ ಈ ತುಳಸಿಗಳ ಈ ತುಳಸಿ ಗಿಡದ ಬೀಜಕ್ಕೆ ಹೆಚ್ಚಾದಂತಹ ವೈದ್ಯಕೀಯ ಗುಣಗಳಿದೆ ಅದರಲ್ಲೂನು ಈ ಉರಿ ಮೂತ್ರ ಮತ್ತೆ ಈ ಮೂತ್ರ ಹೋಗೋದಕ್ಕೆ ತಡೆ ಇರತಕ್ಕಂತಹ ಪರಿಸ್ಥಿತಿಗಳಲ್ಲಿ ಈ ಬೀಜದ ಕಷಾಯವನ್ನು ಮಾಡಿಕೊಂಡು ಅದನ್ನು ಬಳಸಿದ್ರೆ ಈ ಉರಿ ಮೂತ್ರ ಮತ್ತೆ ಮೂತ್ರದ ತಡೆ ಕಡಿಮೆ ಆಗುತ್ತೆ ಅಮೃತ ಬಳ್ಳಿ ಅರಿಶಿನ ಬಜೆ ದಾಳಿಂಬೆ ಮತ್ತು ತುಳಸಿ ಈ ಐದು ಗಿಡಗಳ ಔಷಧ ಗುಣಗಳು ಮತ್ತು ಅವುಗಳನ್ನು ಬಳಸುವ ವಿಧಾನದ ಪರಿಚಯ ಮಾಡಿಕೊಂಡಿರಿ ನಮ್ಮ ಮುಂದಿನ ಕಾರ್ಯಕ್ರಮದ ಸಸ್ಯಗಳೆಂದರೆ ಬಸಳೆ ಲಾಮಂಚ ಓಮು ಆಡುಸೋಗ ಮತ್ತು ಸಿಹಿ ಶ್ರೋತೃಗಳೇ ನಮ್ಮ ಪ್ರಪಂಚದಲ್ಲಿ ಸುಮಾರು ಎರಡು ಲಕ್ಷ ಸಸ್ಯ ಪ್ರಭೇದಗಳಿರಬಹುದು ಎಂದು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಇವುಗಳ ಪೈಕಿ ವಿಜ್ಞಾನಿಗಳ ತೀವ್ರ ಸಂಶೋಧನೆಗೆ ಒಳಪಟ್ಟಿರುವ ಸಸ್ಯ ಪ್ರಭೇದಗಳ ಸಂಖ್ಯೆ ಸಾವಿರವನ್ನೂ ಮೀರಿಲ್ಲ ನಮ್ಮ ಸಸ್ಯ ಸಂಪತ್ತು ತ್ವರಿತಗತಿಯಲ್ಲಿ ಕ್ಷೀಣಿಸುತ್ತಿರುವ ವಿಷಯ ನಿಮಗೆ ಈಗಾಗಲೇ ತಿಳಿದಿದೆ ಪ್ರಕೃತಿ ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳ ಸಂರಕ್ಷಣೆಗಾಗಿ ಇರುವ ಅಂತರರಾಷ್ಟೀಯ ಸಂಸ್ಥೆಯ ವರದಿಯಂತೆ ವರ್ಷವೊಂದಕ್ಕೆ ಮೂರರಿಂದ ನಾಲ್ಕು ಸಾವಿರ ಸಸ್ಯ ಪ್ರಭೇದಗಳು ಕಣ್ಮರೆಯಾಗುತ್ತಿವೆ ಇವುಗಳಲ್ಲಿ ನೂರಾರು ಔಷಧ ಸಸ್ಯಗಳು ಈ ಅವನತಿಯನ್ನು ತಪ್ಪಿಸಬೇಕಾದಲ್ಲಿ ಸಸ್ಯಗಳ ಬಗ್ಗೆ ನಮಗೆ ಪ್ರೀತಿ ಕಾಳಜಿಗಳಿರಬೇಕು ಅವುಗಳ ಪ್ರಯೋಜನ ತಿಳಿದಿರಬೇಕು ಸಸ್ಯ ಸಂಜೀವಿನಿ ಮಾಲಿಕೆಯ ಮೂಲಭೂತ ಉದ್ದೇಶ ಇದೆ ನಮ್ಮ ಇಂದಿನ ಸಸ್ಯಗಳೆಂದರೆ ಬಸಳೆ ಲಾಮಂಚ ಓಮು ಆಡುಸೋಗ ಮತ್ತು ಸಿಹಿಹಾಲೆ ಔಷಧಕ್ಕಿಂತ ಹೆಚ್ಚು ಆಹಾರವಾಗಿ ನಿಮ್ಮೆಲ್ಲರ ಮನೆಗಳಲ್ಲಿ ಬಳಸಿರಬಹುದಾದ ಒಂದು ಸಸ್ಯ ಅಂತ ಹೇಳಿದ್ರೆ ಬಸಳೆ ಬಸಳೆ ಸೊಪ್ಪು ಮಕ್ಕಳು ಮತ್ತು ಗರ್ಭಿಣಿಯರ ದೇಹ ಪೋಷಣೆಗೆ ಅವಶ್ಯವಾಗಿರೋ ಪೋಷಕಾಂಶಗಳನ್ನು ಒಳಗೊಂಡ ಬಸಳೆ ಒಳ್ಳೆಯ ಔಷಧವೂ ಹೌದು ಆಯುರ್ವೇದ ವಿಜ್ಞಾನಿಗಳು ಉಪೋಧಿಕ ಅಂತ ಗುರುತಿಸುವಂತಹ ಬಸಳೆ ವಾತಶಮನಕಾರಿ ಮಲಬದ್ಧತೆಯ ನಿವಾರಕ ಹೊಟ್ಟೆ ಉರಿ ಬಾಯಿಹುಣ್ಣು ಮುಂತಾದವುಗಳ ಚಿಕಿತ್ಸೆಯಲ್ಲಿ ಬಸಳೆಯ ಬಳಕೆಗೆ ಬಹುಮಹತ್ವ ಬಸಳೆ ಸೊಪ್ಪಿನ ಪಲ್ಯ ಮೊಸರು ಬಜ್ಜಿ ದೋಸೆ ಸಾರುಗಳಂತೂ ಬಲು ರುಚಿ ಈ ಸಸ್ಯದ ಗುಣಗಳು ಮತ್ತು ಅವುಗಳ ಬಳಕೆಯ ವಿಧಾನವನ್ನು ಪರಿಚಯ ಮಾಡಿಕೊಡ್ತಾರೆ ಬೆಂಗಳೂರಿನ ಭಾರತೀಯ ವೈದ್ಯ ಪದ್ಧತಿಗಳ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಟಿ ಆರ್ ಇದನ್ನ ಎಲ್ಲರಿಗೂ ಗೊತ್ತಿದೆ ಬಸಳೆ ಸೊಪ್ಪು ಅಂತಂದ್ರೆ ಔಷಧವಾಗಿ ಉಪಯೋಗಿಸುವುದಕ್ಕಿಂತ ತರಕಾರಿಯಾಗಿ ಬಳಸ್ತಕ್ಕಂತಹ ಸಂದರ್ಭಗಳೇ ಹೆಚ್ಚು ಇದನ್ನು ಪಲ್ಯ ಮಾಡ್ಕೊಂಡು ತಿನ್ಬಹುದು ದೋಸೆ ತರಹ ಮಾಡಿ ಉದ್ದಿಂಬಳೆ ಇತ್ಯಾದಿಗಳನ್ನು ಹಾಕಿದನೇ ಅದು ಎಲೆಗಳನ್ನ ಚೆನ್ನಾಗಿ ತೊಳೆದು ಬಿಟ್ಟು ಬಿಸಿನೀರಲಿ ಒಂದು ಹಿಡಿ ಸೊಪ್ಪು ಒಂದು ನಾಲ್ಕು ಹಿಡಿ ಅಕ್ಕಿ ನೆಂದಿರತಕ್ಕಂಥ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ದೋಸೆ ಹಿಟ್ಟಾಗೇನೆ ತಿರುಗಿಸ್ಬಿಟ್ಟು ಆ ದೋಸೆ ಹಿಟ್ಟಿಟ್ಟಾಗೋದನ್ನ ಫರ್ಮೆಂಟಿಗೆ ಇಡಬೇಕಾದಿಲ್ಲ ಹುಳಿ ಬರ್ಕೋಸ್ಕರ ಇಡಬೇಕಾದ ಅವಶ್ಯಕತೆ ಇಲ್ಲ ಇಮ್ಮ ತಕ್ಷಣವೇ ದೋಸೆ ಥರ ಮಾಡಿ ಅಂಟಂಟಾಗಿ ಅದಿರೋದ್ರಿಂದ ಅದು ದೋಸೆ ಹಾಕೋದಕ್ಕೆ ತುಂಬ ಸುಲಭನೂ ಆಗ್ತದೆ ಸ್ವಲ್ಪ ಹಾ ಹಸಿರು ಕಲ್ಲರ್ ಇರ್ತದೆ ಬಿಟ್ಟರೆ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ ರುಚಿಯಾಗೂ ಅದಕ್ಕೆ ನೀವು ತುಪ್ಪ ಹಾಕೋಬೋದು ಅಥವಾ ಎಣ್ಣೆ ಇತ್ಯಾದಿಗಳು ಏನು ಅಭ್ಯಾಸ ಅದರಲ್ಲಿ ಮಾಡಿ ತಿನ್ಬಹುದು ಅದು ಮತ್ತೆ ಇದು ಒಂದು ಆಹಾರವೂ ಆಯಿತು ಸಂಕಟ ಇತ್ಯಾದಿಗಳು ಈ ಪಿತ್ತ ಸಂಟ ಇತ್ಯಾದಿಗಳೇನು ಹೇಳ್ತಾರೆ ಇದೆಲ್ಲ ಕಡಿಮೆ ಆಗ್ತಕ್ಕಂಥದ್ದಾಯಿತು ಮಲಬದ್ಧತೆ ನಿವಾರಣೆನೂ ಇನ್ನೊಂದು ಅಂತ ಹೇಳಿದ್ರೆ ಆ ಶುಭ್ರವಾಗಿ ತೊಳೆದಿರ್ತಕ್ಕಂಥ ಎಲೆಗಳನ್ನ ಬಾಯಿನಲ್ಲಿ ಹಾಗೆ ಅಗತ್ಯ ತಿನ್ನೋದ್ರಿಂದ ಬಾಯಿಲ್ ಹುಣ್ಣು ಇತ್ಯಾದಿಗಳೇನಿದೆ ಅದು ತಕ್ಷಣ ಕಡಿಮೆ ಆಗ್ತದೆ ತಂಬುಳಿ ಅಂತ ಮಾಡ್ತಾರೆ ಅಂದ್ರೆ ಇದನ್ನ ಚೆನ್ನಾಗಿ ಸ್ವಲ್ಪ ಎಣ್ಣೆನಲ್ಲಿ ಅಥವಾ ತುಪ್ಪದಲ್ಲಿ ಮಗ್ಗಿಸ್ಬಿಟ್ಟು ಒಗ್ಗರಣೆ ಹಾಕಿ ಜೀರಿಗೆ ಇತ್ಯಾದಿಗಳೆಲ್ಲ ಹಾಕಿ ಮೊಸರು ಬಜ್ಜಿ ಅಥವಾ ತಂಬುಳಿ ಅಂತ ಹೇಳ್ತಾರೆ ಅದನ್ನ ಹುಳಿ ಇಲ್ದೇ ಇರತಕ್ಕಂಥ ಮೊಸರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕದ್ರಿಬಿಟ್ಟು ಒಂದ್ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತದೆ ಈ ಹಲವಾರು ಸಂದರ್ಭಗಳಲ್ಲಿ ಬಳಸಬಹುದು ಇದನ್ನ ಈ ತೊಂದರೆಗಳು ಕಂಡು ಬಂದಾಗ ನೇರವಾಗಿ ಇದನ್ನ ತಗೊಂಡು ಆಹಾರದ ರೂಪದಲ್ಲಿ ಬಳಸಬಹುದೇ ಓ ಎಸ್ ಆಹಾರ ರೂಪದಲ್ಲಿ ಖಂಡಿತ ಬಳಸುವುದನ್ನು ಹೇಳದಿಲ್ಲ ಇದು ಹೆಚ್ಚಿಗೆ ಆಹಾರವಾಗಿ ಬಳಸ್ತಕ್ಕಂಥ ಪದಾರ್ಥವೇ ಔಷಧಿ ಗುಣಗಳು ಸಹ ಇದರಲ್ಲಿ ಬರ್ತದೆ ಪ್ರತ್ಯೇಕವಾಗಿ ಔಷಧಿಯಾಗಿ ಬಳಸುವ ಅವಶ್ಯಕತೆ ಏನಿಲ್ಲ ಅವಶ್ಯಕತೆ ಏನಿಲ್ಲ ಔಷಧಿ ಗುಣಗಳು ಬಂದೇ ಬರ್ತದೆ ಅದನ್ನ ನಿತ್ಯ ಆಹಾರದಲ್ಲೂ ಬಳಸಬಹುದು ಹೆಚ್ಚಿನ ಪೋಷಕಾಂಶಗಳು ಉಳೋದ್ರಿಂದ ಇರೋದ್ರಿಂದ ಈಗ ವಿಟಮಿನ್ ಎ ಅಂತ ಹೇಳ್ತೀವಿ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ ಐರನ್ ಅಂತ ಹೇಳ್ತೀವಿ ಫೋಲಿಕ್ ಆ್ಯಸಿಡ್ ಅಂತ ಹೇಳ್ತಾರೆ ಇತರ ಹತ್ತಿರ ಜೀವಸತ್ವಗಳು ಒಂದು ಏನು ಹೇಳ್ತಾರೆ ಪೋಷಕಾಂಶಗಳು ಇರ್ತಕ್ಕಂಥದ್ದು ಇದೆಲ್ಲ ಇದರಲ್ಲಿ ಹೆಚ್ಚಿಗೆ ಇರೋದ್ರಿಂದ ಕೊಡಬಹುದು ನಮ್ಮ ಆಹಾರೋತ್ಪಾದನೆಯ ವ್ಯವಸ್ಥೆ ಸಂಪೂರ್ಣವಾಗಿ ಅವಲಂಬಿತವಾಗಿರೋದು ಆರೋಗ್ಯವಾದ ಫಲವತ್ತಾದ ಮಣ್ಣಿನ ಮೇಲೆ ನಿಸರ್ಗದಲ್ಲಿ ಒಂದು ಅಂಗುಲದಷ್ಟು ದಪ್ಪದ ಮೇಲ್ಮಣ್ಣು ರೂಪುಗೊಂಡು ಸಿದ್ಧವಾಗೋದಕ್ಕೆ ಆರುನೂರರಿಂದ ಒಂದು ಸಾವಿರ ವರ್ಷಗಳು ಬೇಕು ಮೇಲ್ಮಣ್ಣನ್ನು ಸಂರಕ್ಷಿಸಬೇಕಾದ್ರೆ ಮರಗಿಡಗಳನ್ನು ಬೆಳೆಸಬೇಕು ನಮ್ಮ ಹೊಲ ಗದ್ದೆ ತೋಟಗಳು ಕೆರೆಗಳ ಅಂಚು ಜಲಾನಯನ ಪ್ರದೇಶಗಳಲ್ಲಿ ಈ ಮಣ್ಣಿನ ಸವೆತಾನ ತಡೆಯೋದಿಕ್ಕೆ ಅಂತಲೇ ಒಂದು ಜಾತಿಯ ಹುಲ್ಲನ್ನು ನಮ್ಮ ದೇಶದ ಎಲ್ಲ ಭಾಗಗಳಲ್ಲೂ ಬೆಳೆಸ್ತಾ ಇದ್ದಾರೆ ಇಂಗ್ಲಿಷ್ನಲ್ಲಿ ಇದನ್ನ ಕುಸ್ಕುಸ್ ಕ್ರಾಸ್ ಅಂತಾರೆ ಆಯುರ್ವೇದದ ಹೆಸರು ಉಶಿರಾ ಕನ್ನಡದಲ್ಲಿ ನಿಮಗೆಲ್ಲ ಪರಿಚಯ ಇರುವಂತಹ ಲಾವಂಚ ಅಥವಾ ಲಾಮಂಚ ಲಾಮಂಚದ ಬೇರು ಸುವಾಸನೆಯನ್ನು ಬೀರುತ್ತೆ ಇವೆಲ್ಲದರ ಜೊತೆಗೆ ಲಾಮಂಚ ಒಂದು ಒಳ್ಳೆಯ ಔಷಧವೂ ಹೌದು ಇದು ವಿಶೇಷವಾಗಿ ಪಿತ್ತ ಮಾಡೋದಕ್ಕೆ ಬೇಸಿಗೆನಲ್ಲಿ ಬಾಯಾರಿಕೆ ಮತ್ತೆ ಜ್ವರದಲ್ಲಿರ್ತಕ್ಕಂಥ ತುಂಬ ತೀವ್ರವಾಗಿರ್ತಕ್ಕಂಥ ತಾಪ ಅಂದರೆ ಟೆಂಪ್ರೇಚರ್ ಜಾಸ್ತಿಯಾಗಿ ಶರೀರದಲ್ಲಿ ಮಗು ಮತ್ತು ಮಕ್ಕಳಾಗಲಿ ದೊಡ್ಡವರಾಗಲಿ ಬಡಬಡಿಸ್ತಾ ಇರ್ತಾರೆ ಅಂಥ ಸಂದರ್ಭಗಳಲ್ಲಿ ಆ ಜ್ವರದ ತಾಪವನ್ನು ಕಡಿಮೆ ಮಾಡೋದಕ್ಕೆ ವಿಶೇಷವಾಗಿ ಇದನ್ನು ಬೆಳೆಸ್ತವೆ ಮತ್ತು ಮೂತ್ರದಲ್ಲಿ ಉರಿ ಇತ್ಯಾದಿಗಳಿದ್ರೆ ಯಾವುದೇ ವಿಧವಾದ ಪಿತ್ತ ವಿಕಾರಗಳು ಅಂತ ಏನು ನಾವು ಹೇಳ್ತೀವಿ ಪಿತ್ತ ಜಾಸ್ತಿ ಹೀಗಾಗಿದೆ ಉಷ್ಣ ಆಗಿದೆ ಅಂತ ಏನು ಜನಸಾಮಾನ್ಯರು ಹೇಳ್ತಾರೆ ಇಂಥ ಸಂದರ್ಭಗಳಲ್ಲಿ ಇದರ ಬಳಕೆ ವಿಶೇಷವಾಗಿ ನಾವು ಮಾಡಬಹುದು ರಕ್ತಕ್ಕೂ ತುಂಬ ಒಳ್ಳೆಯದು ಹಿತವಾಗಿರ್ತಕ್ಕಂಥ ಅಂದರೆ ರಕ್ತದ ವಿಕಾರಗಳೇನು ಬರುವುದಿಲ್ಲ ತೊಂದರೆಗಳೇನು ಬರುವುದಿಲ್ಲ ಮತ್ತು ಚರ್ಮವನ್ನು ಸಹ ಮೃದುವಾಗಿರ್ತಕ್ಕಂಥದ್ದು ಕೂಲಿಂಗ್ ಎಫೆಕ್ಟ್ ಕೊಡ್ತಕ್ಕಂಥದ್ದು ಅಂದರೆ ತಂಪಾಗಿರ್ತಕ್ಕಂಥ ಸ್ವಭಾವ ವಿಶೇಷವಾಗಿ ಇದರಲ್ಲಿದೆ ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ಹುಲ್ಲಿನ ಜಾತಿ ಸೇರಿರ್ತಕ್ಕಂಥದ್ದು ತುಂಬ ಉದ್ದವಾಗಿರ್ತಕ್ಕಂಥ ಜಡೆ ಜಡೆ ಆಕಾರದಲ್ಲಿರ್ತಕ್ಕಂಥ ಕಂದು ಬಣ್ಣದ ಬೇರೆಗಳಿರ್ತದೆ ಇದಕ್ಕೆ ತುಂಬ ಒಂದು ಗುಚ್ಛವಾಗೇ ಇರ್ತದೆ ಗೊಂಚಲು ಗೊಂಚಲಿದ್ದಾಗಿರ್ತದ್ದು ಇದನ್ನು ತಂದು ಚೆನ್ನಾಗಿ ತೊಳೆಯಬೇಕು ಮೊದಲು ಬೇರೆ ಬೇರೆ ಹೌದು ಬೇರೆ ಇದು ಉಪಯೋಗಿಸ್ತಕ್ಕಂಥದ್ದು ಬೇರೆ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸ್ಬೇಕು ಆಮೇಲೆ ಅದನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಯಾಕೆಂದರೆ ನಾರು ನಾರು ಜಾಸ್ತಿ ಇರೋದರಿಂದ ಇದರಲ್ಲಿ ಕಷ್ಟ ಆಗ್ತದೆ ಆದರೆ ಆದಷ್ಟು ಸ್ವಲ್ಪ ಜಜ್ಜಿ ಈಗ ಒಂದು ಎರಡು ಚಮಚ ಈ ಲಂಚದ ಬೇರಿನ ಪುಡಿ ಈಗ ಒಂದು ಒಂದು ಲೋಟ ಅಥವಾ ಒಂದೂವರೆ ಲೋಟ ನೀರು ಹಾಕಿ ಕುದಿಸಿ ನಿಧಾನವಾಗಿ ಕುದಿಸ್ಬೇಕು ಜಾಸ್ತಿ ಉರಿ ಇಟ್ಬಿಟ್ಟು ಇದು ಮಾಡಬಾರ್ದು ಕುದಿಸ್ಬಾರ್ದು ಸ್ವಲ್ಪ ಉರಿ ಇಟ್ಟು ಕುದಿಸಿ ಒಂದು ಅರ್ಧಾಲೋಟ ಕೇಳಿಸ್ಕೊಂಡು ಅದನ್ನು ಶೋ ಶೋಧಿಸ್ಕೊಳ್ಬೇಕು ಬಟ್ಟೆ ಒಂದು ಶುಭ್ರವಾಗಿರ್ತಕ್ಕಂಥ ಬಟ್ಟೆನಲ್ಲಿ ಶೋಧನೆ ಮಾಡಿ ಶೋಧಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಸಕ್ಕರೆನೋ ಅಥವಾ ಬೆಲ್ಲವೋ ಹಾಕಿ ಉಪಯೋಗಿಸ್ಬೋದು ಏನೋ ಹಾಕಿದಲ್ಲೇ ಹಾಗೆ ಉಪಯೋಗಿಸ್ಬಹುದು ಅದನ್ನು ಅಂದರೆ ಸ್ವಲ್ಪ ಕಹಿ ಕಾಣಬಹುದು ಒಂದು ಸ್ವಲ್ಪ ಸಕ್ಕರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಅರ್ಧ ಚಮಚ ಅಥವಾ ಕಾಲು ಚಮಚಷ್ಟು ಸಕ್ಕರೆ ಅಥವಾ ಅದಕ್ಕಿಂತ ಬೆಲ್ಲ ಆದರೆ ಇನ್ನೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿರುತ್ತೆ ಅದನ್ನು ಕದರಿ ಕುಡಿಬಹುದು ಸುಮಾರೊಂದು ಅರ್ಧದಿಂದ ಕಾಲ್ರಿಂದ ಅರ್ಧ ಕುಡಿಬಹುದು ಅದು ಜ್ವರದ ತಾಪ ಕಡಿಮೆ ಮಾಡ್ತದೆ ಡಾಕ್ಟರ್ ನೋಡೋವರೆಗೂ ತುಂಬಾ ಮಗು ಜ್ವರ ಇದೆ ಅಂತ ಅಂದ್ಬಿಟ್ಟು ಒದ್ದಾಡುದ್ರ ಬದಲು ಅಥವಾ ದೊಡ್ಡವರಿದ್ದು ಇಲ್ಲ ಅನ್ನೋದ್ರ ಬದಲು ಆಗಾಗ್ಗೆ ಅದರಿಂದ ಜ್ವರದ ಬಾಯಿ ಅರಕೆ ಗಂಟಲು ಉರಿ ಹೊಟ್ಟೆ ಸಂಕಾಗ್ತಾ ಇರತಕ್ಕಂಥದ್ದು ಆಮೇಲೆ ಏನೋ ತುಂಬಾ ಬಳಲಿಕೆ ಆಗ್ತಾ ಇದೆ ಅಂತ ಹೇಳ್ತಾರೆ ಎರಡು ಒಂದಿನ ಎರಡು ದಿನ ಜ್ವರಗಳು ಜಾಸ್ತಿ ಬಂದಿದಾಯ್ತು ಅಂತ ಹೇಳಿದ್ರೆ ಅಥವಾ ಕೆಲವು ಮಾತ್ರೆಗಳು ತಗೊಂಡು ಹೋಗೋದಿಲ್ಲ ಅವರಿಗೆ ಸಂಬ್ರೆ ಅಂಥ ಸಂದರ್ಭದಲ್ಲಿ ಇದನ್ನು ಚೆನ್ನಾಗಿ ಉಪಯೋಗಿಸ್ಬೋದು ಈ ಉಷಿರವನ್ನು ಅಥವಾ ಲಾಮಂಚ ಅಂತೇನು ಹೇಳ್ತೀವಿ ಈ ಬೇರನ್ನ ಕಷಾಯ ಮಾಡಿದ್ದಂತ ಹೇಳ್ದೆಲ್ಲ ಸಕ್ಕರೆ ಇತ್ಯಾದಿಗಳು ಏನು ಹಾಕಿದಲ್ಲೇ ಈ ಸರ್ಪ ಅಥವಾ ಕೆಲವು ಸಂದರ್ಭದಲ್ಲಿ ಅಮ್ಮ ಇದೆಲ್ಲ ಬಂದಿರುತ್ತೆ ಅಂತ ಹೇಳ್ತೀವಿ ಅಂಥ ಸಂದರ್ಭದಲ್ಲೂ ಸಹ ಇದನ್ನು ಮೇಲ್ಗಡೆ ಸಿಂಪಡಣೆ ಮಾಡೋದನ್ನು ಉರಿ ಇತ್ಯಾದಿಗಳು ಕಡಿಮೆ ಮಾಡುತ್ತೆ ಅಥವಾ ಇದನ್ನೇ ಚೆನ್ನಾಗಿ ಅರದು ನೀರಲ್ಲಿ ಪಟ್ಟು ಹಾಕೋದ್ರಿಂದ ಆ ಇತ್ಯಾದಿ ಸಣ್ಣ ಸಣ್ಣ ಗುಳ್ಳೆಗಳು ಬಂದಿರತಕ್ಕ ಉರಿಯಾಗಿ ಇರ್ ಇರ್ತಕ್ಕಂಥ ಗುಳ್ಳೆಗಳು ಬಂದಿರೋ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಶಮನ ಮಾಡ್ತದೆ ಉರಿ ಇತ್ಯಾದಿಗಳನ್ನ ಕಡಿಮೆ ಅದು ಒಂದು ವಿಶೇಷವಾಗಿ ಬಳಸ್ಕೋಬಹುದು ಕೆಲವು ಸತಿ ಈ ಕೆಲವು ವಿಷ ಕೀಟಗಳು ಕಚ್ಚುತ್ತವೆ ಅದ ಕಚ್ಚಿದ ತಕ್ಷಣ ಉರಿ ಶುರುವಾಗುತ್ತೆ ಮೈಯಲ್ಲೂ ಶುರುವಾಗುತ್ತೆ ಮತ್ತು ಮೇಲ್ಭಾಗದಲ್ಲಿ ಒಳಗಡೆ ಎಲ್ಲ ಅಂತ ಅಂಥ ಸಂದರ್ಭದಲ್ಲಿ ಸಹ ಇದನ್ನ ಒಳಗಡೆಗೂ ಕೊಡಬಹುದು ಮೇಲೂ ಸಹ ಇದನ್ನು ಹಚ್ಚೋದಕ್ಕೆ ಅಥವಾ ಮೇಲ್ಗಡೆ ಸಿಂಪಡಿಸಬಹುದು ಇದರಿಂದ ಹೆಚ್ಚಿನ ಲಾಭ ಕಾಣ್ತದೆ ಎಳೆ ಮಕ್ಕಳಿಗೆ ಚಳಿಯೇ ಬರಲಿ ಜ್ವರವೇ ಇರಲಿ ಹೊಟ್ಟೆಯೇ ಕೆಡಲಿ ಒಂದು ಚಮಚ ಓಮು ನೀರನ್ನು ಕುಡಿಸುವುದು ಹಳೆಯ ವೈದ್ಯ ಪದ್ಧತಿ ಆದರೆ ಈ ಓಮು ಎಲ್ಲಿಂದ ಬರುತ್ತೆ ಅನ್ನೋದು ನಿಮಗೊತ್ತೆ ಓಮು ದನ್ಯಾ ಜಾತಿಗೆ ಸೇರಿದ ಒಂದು ಸಣ್ಣ ಗಿಡದ ಬೀಜ ಅದರ ಸಂಸ್ಕೃತದ ಹೆಸರು ಅಜಮೋದ ಸುವಾಸನಾ ಇದರ ಬೀಜಗಳನ್ನು ಸಾಂಬಾರು ಪದಾರ್ಥಗಳಲ್ಲಿ ಒಂದಾಗಿ ಬಳಸುವಂತಹ ವಾಡಿಕೆ ಉತ್ತರ ಭಾರತದಲ್ಲಿದೆ ಓಮ ಕಾಳು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಜೀರ್ಣಾಂಗಗಳು ಸರಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳುತ್ತೆ ಕಾಫಾ ಹಾಗೂ ವಾಯುವಿನ ತೊಂದರೆಗಳನ್ನು ನಿವಾರಿಸುತ್ತೆ ಇದನ್ನು ಓಮದ ಕಾಳುಗಳನ್ನ ಚೆನ್ನಾಗಿ ಶುಚಿ ಮಾಡಿ ಅಂದರೆ ಒಳಗಡೆ ಗಲೀಜು ಇತ್ಯಾದಿಗಳನ್ನ ಇಲ್ಲದಾಗಿ ತೆಗೆದು ಸ್ವಲ್ಪ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಸಿಲಿಗೆ ಇಟ್ಟು ಒಣಗಿಸಿ ಜಜ್ಜಿ ಪುಡಿ ಮಾಡಿಟ್ಕೊಳ್ಳೋದು ಅದನ್ನು ಒಂದು ಕಾಲು ಚಮಚದಿಂದ ಅರ್ಧ ಚಮಚ ಅವರ ಶಕ್ತಿಯನ್ನುಸಾರ ವಯೋಾನುಸಾರ ಅಂದರೆ ನಾನೊಂದು ಸಾಮಾನ್ಯವಾದ ದೋಸೆ ಹೇಳ್ತೀನಿ ಎಷ್ಟು ಪ್ರಮಾಣ ತೊಗೋಬೇಕು ಅಂತ ಹೇಳಿ ಈ ಮಧ್ಯಮ ವಯಸ್ಸಿನವ್ರಿಗೆ ಒಂದು ಕಾಲರಿಂದ ಅರ್ಧ ಚಮಚ ಈ ಪುಡಿನ ಬಿಸಿನೀರಲ್ಲಿ ಹಾಕಿ ತುಂಬ ಈ ಕಾಫಿಗೆ ಡಿಕಾಕ್ಷನ್ಗೆ ಏನು ಬಿಸಿ ಬಿಸಿಯಾಗಿ ಕುದಿಸಿ ಮಾಡ್ತೇವೆ ಆ ಥರ ಕುದಿಯುವಂಥ ನೀರನ್ನ ಸ್ವಲ್ಪ ಇದಕ್ಕೆ ಹಾಕಿ ಒಂದು ಕಾಲು ಹುಟ್ಟಿದಷ್ಟು ನೀರು ಹಾಕಿಬಿಟ್ಟು ಒಂದು ಅರ್ಧ ಚಮಚ ಅಥವಾ ಕಾಲು ಚಮಚದಷ್ಟು ಸಕ್ಕರೆ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಚೆನ್ನಾಗಿ ಅದು ಮುಚ್ಚಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಹಾಗೆ ಅದನ್ನು ಕುಡಿಬೇಕು ಬೆಳಿಗ್ಗೆ ಮತ್ತು ಸಾಯಂಕಾಲ ಬರೀ ಹೋಟೆಲ್ ಕುಡಿಯೋದ್ರಿಂದ ಈ ವಾಯುವಿನ ತೊಂದರೆ ಅಂತ ಏನ್ ಹೇಳ್ತಾರೆ ಅಂದ್ರೆ ಜೀರ್ಣ ಆಗುದಿಲ್ಲ ಏನು ಮೈ ಕೈಯೆಲ್ಲ ಭಾರ ಇದ್ದಾಗಿದೆ ಕಾಲು ಕೈ ಎಲ್ಲ ಹಿಡ್ಕೊಂಡಾಗುತ್ತೆ ಈ ತರದ ಒಂದು ಸಿಂಟಮ್ಸ್ ಏನ್ ಕೊಡ್ತಿರ್ತಾರೆ ಈ ತೊಂದರೆಗಳೆಲ್ಲ ಬಹಳ ಚೆನ್ನಾಗಿ ನಿವಾರಣೆ ಆಗುತ್ತೆ ಇದನ್ನೇ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ವೈದ್ಯರ ಸಲಹೆ ಪಡೆದು ತಗೊಳ್ಳೋದ್ರಿಂದ ಈ ಅಥವಾ ರಮ್ಯಾಟಿಸಮ್ ಅಂತ ಏನ್ ಹೇಳ್ತೀವಿ ಇದರಲ್ಲಿ ಹೆಚ್ಚಿನ ಪರಿಣಾಮವಾಗಿ ಕೆಲಸ ಮಾಡ್ತದೆ ಮಕ್ಕಳಿಗೆ ಸುಮಾರು ಒಂದು ತಿಂಗಳು ಮಗುವಿಂದ ಹಿಡಿದು ಸುಮಾರು ಒಂದುವರೆ ಎರಡು ವರ್ಷದವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಜೀರ್ಣವಾಗತಕ್ಕಂತಹ ಕಷಾಯನೋ ಅಥವಾ ಒಂದು ಗ್ರೈಫ್ ಮಿಕ್ಸ್ಚರ್ ಅಂತ ಏನು ಹೇಳ್ತೀವಿ ಗ್ರೈಫ್ ವಾಟರ್ ಅಂತ ಹೇಳಿ ಒಂದೆಲ್ಲ ಒಂಥರದ್ದು ಹಾಕ್ತಲೇ ಇರ್ತಾರೆ ಆ ಎಲ್ಲ ಗ್ರೈಫ್ ವಾಟರ್ ಗ್ರೈಫ್ ಮಿಕ್ಸ್ಚರ್ಗಳನ್ನು ಮೂಲತಃ ಈ ಓಮದ ಕಾಳನ್ನು ಹೊಂದಿರುತ್ತೆ ಅದೇ ಇದು ಒಂದು ಘಟಕ ಅದರಲ್ಲಿ ಕಾನ್ಸ್ಟೈಂಟ್ ಅಂತ ಇದನ್ನ ನಾವು ಮನೆಗಳಲ್ಲಿ ಹಾಗೆ ಬಳಸ್ಬೇಕಾದ್ರೆ ಹೇಗೆ ಬಳಸ್ಬಹುದು ಅಂತ ಒಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೇನೆ ಚಿಕ್ಕ ಮಕ್ಕಳಿಗೆ ಇರ್ತಕ್ಕಂಥ ಹೊಟ್ಟೆ ಅಜೀರ್ಣ ಮತ್ತೆ ಹೋಟೆಲ್ ಆಗ್ತಾ ಇರ್ತಕ್ಕಂಥ ಸಣ್ಣ ಕ್ರಿಮಿಗಳೇನು ಬರ್ತಾ ಇರ್ತವೆ ಮಕ್ಕಳಿಗೆ ವಿಶೇಷವಾಗಿ ಯಾಕೆಂದ್ರೆ ಮಕ್ಕಳು ನಾವು ತಡೆಯೋಕಾಗೋದಿಲ್ಲ ಮೇಲಿದ ಮೇಲೆ ನೆಲ ಮಾಡ್ತಿರ್ತವೆ ಕೈಲಿ ಬಾಯ್ ಇಟ್ಕೊಳ್ತೇವೆ ಬಾಯಿಗೆ ಕೈ ಇಟ್ಕೊಳ್ತಾ ಇರ್ತವೆ ಇರದಲ್ಲೇ ಇರುತ್ತೆ ಅಂಥದ್ನೆ ಅದನ್ನು ತಡೀಬೇಕು ಅಥವಾ ಗುಣ ಮಾಡಬೇಕು ಅಂತಂದರೆ ಈ ಓಮದ ಕಾಳನ್ನ ಹತ್ತಿಪ್ಪತ್ತು ಕಾಳು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಒಂದು ಅಥವಾ ಎರಡು ಚಮಚ ಬಿಸಿ ಬಿಸಿ ನೀರು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಒಂದು ಎರಡು ಚಿಟಿಕೆ ಸಕ್ಕರೆ ಅಂತ ಹೇಳ್ಕೊಬೋದು ಅಥವಾ ಒಂದು ಕಾಲು ಚಮಚ ಸಕ್ಕರೆನ ಹಾಕಿ ಚೆನ್ನಾಗಿ ಕದ್ರಿಬಿಟ್ಟು ಆ ಸುಮಾರು ಉಗುರು ಬೆಚ್ಚಗಿದ್ದಾಗ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಶೋಧಿಸಿದ್ರೂ ಕುಡಿಸಬಹುದು ಅಥವಾ ಹಾಗೇನೆ ಮಗು ತಗೊಳ್ಳೋ ತರ ಇದ್ರೆ ಹಾಗೇನೆ ಅದನ್ನು ಕೊಡೋದ್ರಿಂದ ಚೆನ್ನಾಗಿ ಮಗುಗೆ ಜೀರ್ಣ ಆಗ್ತದೆ ಹೊಟ್ಟೆ ಉಬ್ರ ಆಗಲಿ ಹೊಟ್ಟೆ ನೋವು ಆಗಲಿ ಮಗು ಬಿಡಿಯೋದು ಇತ್ಯಾದಿಗಳೆಲ್ಲ ಕಡಿಮೆ ಆಗ್ತದೆ ಮತ್ತೆ ಹೊಟ್ಟೆಲಿ ಕ್ರಿಮಿಗಳು ಸಹ ಬರೋದಿಲ್ಲ ಅದು ಬಿದ್ದ ಇದ್ರೆ ಹೋಗ್ತದೆ ಮತ್ತೆ ಬರದೇ ಇರತ್ರ ತಡಿತಕ್ಕಂಥ ಕ್ರಮ ಸಹ ಇದರಿಂದ ಆಗ್ತದೆ ಅದೊಂದು ಪದರು ಗಿಡ ಎತ್ತರ ಐದರಿಂದ ಹತ್ತು ಅಡಿಗಳು ಮಾವಿನ ಗಿಡದಂತಹ ಎಲೆಗಳು ಹೂವಿನ ಬಣ್ಣ ಬಿಳಿ ಹೂವು ಸಂಪೂರ್ಣವಾಗಿ ಅರಳಿ ನಿಂತಾಗ ಸಿಂಹದ ತೆರೆದ ಬಾಯಿನ ಆಕಾರ ಹೀಗಾಗಿಯೇ ಆಯುರ್ವೇದ ವಿಜ್ಞಾನಿಗಳು ಈ ಗಿಡಕ್ಕೆ ಸಿಂಹಾಸ್ಯ ಅಂತ ಹೆಸರಿಟ್ರು ಆಡುಸೋಗ ಕನ್ನಡದ ಹೆಸರು ಕೆಮ್ಮು ದಮ್ಮು ಅಜೀರ್ಣ ಗಂಟಲೂರಿ ಕಜ್ಜಿ ತುರಿ ಇಸುಬು ಮುಂತಾದವುಗಳ ಚಿಕಿತ್ಸೆನಲ್ಲಿ ಬಳಕೆಯಾಗುವಂತಹ ಆಡುಸೋಗೆ ನಿಮ್ಮೆಲ್ಲರ ಮನೆಯಲ್ಲಿ ಇರಲೇಬೇಕಾದ ಔಷಧ ಸಸ್ಯ ವಿಧಾನ ಒಂದು ಸಾಮಾನ್ಯ ವಿಧಾನ ಹೇಳ್ತೇನೆ ಮಾಡಬಹುದು ಫ್ರೆಶ್ ಆಗಿರ್ತಕ್ಕಂಥ ಎಲೆಗಳು ಸಿಕ್ಕಿದ್ರೆ ಎಲೆಗಳನ್ನ ಹೂಳ ತಿಂದಿರಬಾರ್ದು ಅಥವಾ ಮೊಟ್ಟೆ ಇತ್ಯಲೆಗಳಿರಬಾರ್ದು ಅದ್ರ ನೋಡಿ ಶುದ್ಧವಾಗಿರ್ತಕ್ಕಂಥ ಶುಭ್ರವಾಗಿರ್ತಕ್ಕಂಥ ಎಲೆಗಳನ್ನ ತಂದು ಬಿಸಿನೀರಲ್ಲಿ ಒಂದು ಐದು ನಿಮಿಷ ಇಟ್ಟು ಚೆನ್ನಾಗಿ ತೊಳೆದು ಆಮೇಲೆ ಅದನ್ನು ನೀರೆಲ್ಲ ತೆಗೆದು ಜಜ್ಜಿ ರಸ ತೆಗಿಬೇಕು ಸಾಮಾನ್ಯ ಮಿಕ್ಸಿಗಾದರೂ ಹಾಕಿದ್ರೆ ಪರವಾಗಿಲ್ಲ ಅಥವಾ ಒಳಕಲ್ಲ ಅಥವಾ ಕಲ್ಪತ್ತಲ್ಲಿ ಚೆನ್ನಾಗಿ ಹರಿದ್ರೆ ಚಟ್ನಿ ಥರ ಆಗ್ತದೆ ಅದನ್ನು ಒಂದು ಶುಭ್ರವಾಗಿರ್ತಕ್ಕಂಥ ಬಟ್ಟೆಗಾಕಿ ಹಿಂಡಿದ್ರೆ ರಸ ಬರ್ತದೆ ಅದನ್ನ ಒಂದು ಒಂದು ದಿನ ಎರಡು ಚಮಚ ರಸ ದೊಡ್ಡವರೆಗಾದರೆ ಆ ರಸಕ್ಕೆ ಸಮ ಪ್ರಮಾಣ ಜೇನುತುಪ್ಪ ಅದನ್ನು ಎರಡನ್ನ ಮಿಕ್ಸ್ ಮಾಡಿ ಮಿಶ್ರ ಮಾಡಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂದರೆ ಒಂದು ಇಷ್ಟರಂತೆ ಅಂದರೆ ಎರಡು ಚಮಚ ಒಂದರಿಂದ ಎರಡು ಚಮಚ ರಸ ಅರ್ಧದಿಂದ ಒಂದು ಚಮಚ ಅಥವಾ ಒಂದು ಚಮಚನೇ ಜೇನುತುಪ್ಪ ಚೆನ್ನಾಗಿರ್ತಕ್ಕಂಥ ಜೇನುತುಪ್ಪ ಮಿಶ್ರ ಮಾಡಿ ಬೆಳಗ್ಗೆ ಆಹಾರಕ್ಕೆ ಮೊದಲು ಮಧ್ಯಾಹ್ನ ಆಹಾರಕ್ಕೆ ಮೊದಲು ರಾತ್ರಿ ಆಹಾರಕ್ಕೆ ಮೊದಲು ತಿನ್ನೋದ್ರಿಂದ ಕೆಮ್ಮು ದಮ್ಮು ಈ ಆಸ್ತಮಾ ಅಂತ ಏನು ಹೇಳ್ತಾರೆ ಆ ತರಹದ ಒಂದು ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಕೆಮ್ಮು ಕೂಡ ಮಿಶ್ರವಾಗಿರ್ತಕ್ಕಂಥ ದಮ್ಮು ಇದರಲ್ಲಿ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಕಫವನ್ನು ಕಡಿಮೆ ಮಾಡ್ತದೆ ಹಸುವನ್ನು ಜಾಸ್ತಿ ಮಾಡ್ತದೆ ಮತ್ತೆ ದಮ್ಮು ಕಡಿಮೆ ಆಗ್ತದೆ ಈ ವಿಶೇಷವಾಗಿ ಕ್ಷಯ ರೋಗದಲ್ಲಿರ್ತಕ್ಕಂಥ ಬೆಳೆದಿರತಕ್ಕಂಥ ರೋಗಿಗಳ ಕೆಮ್ಮೇನಿದೆ ಅದು ಸಹ ಬೇಗ ಕಡಿಮೆ ಆಗ್ತದೆ ಇದರಲ್ಲಿ ಗಂಟ್ಲೂರಿ ಇತ್ಯಾದಿಗಳೇನಾಗೋದಿಲ್ಲ ಇದೊಂದು ವಿಶೇಷ ಇನ್ನೊಂದು ಇದ್ರ ಉತ್ಕೃಷ್ಟವಾಗಿರ್ತಕ್ಕಂಥ ಗುಣ ಇದೆ ಅಂದರೆ ಈ ಕಜ್ಜಿ ತುರಿ ಇತ್ಯಾದಿ ಚರ್ಮ ರೋಗಗಳು ನಾವು ಇಸಬು ಇತ್ಯಾದಿ ಹೇಳ್ತೀವಿ ಲೆಕ್ಸಿಮಾ ಅಂತ ಹೇಳ್ತೀವಲ್ಲ ಇಂಥ ಇದರಲ್ಲಿ ವಿಶೇಷವಾಗಿ ರೋಗಿಗಳಿಗೆ ಕಂಡು ಬರತಕ್ಕಂಥದ್ದು ನವೆ ವಿಪರೀತವಾಗಿ ನವೆ ಆಗ್ತಾ ಇರ್ತದೆ ಕೆರೆದು ಕೆರೆದು ರಕ್ತ ಭರವಸೆ ಕೆರಿತಾ ಇರ್ತಾರೆ ಈ ನವೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಉತ್ಕೃಷ್ಟವಾಗಿರತಕ್ಕಂಥ ಔಷಧಿ ಅಂತ ಹೇಳ್ಬೋದು ಅದನ್ನ ಹೇಗೆ ಉಪಯೋಗಿಸ್ತಕ್ಕಂಥ ಬಳಕೆ ಬಳಕೆ ಹೇಗೆ ಅಂದರೆ ಈ ಸೊಪ್ಪನ್ನು ಚೆನ್ನಾಗಿ ತೊಳೆದ ಹಿಂದೆ ಹೇಳದಂತೆ ಚೆನ್ನಾಗಿ ಅರದ ನೈಸಾಗಿ ಅರಿಬೇಕು ಇದನ್ನ ಪೇಸ್ಟ್ ತರ ಆಗ್ಬೇಕು ಆ ಪೇಸ್ಟನ್ನ ಹಚ್ಚಬೇಕು ವೇಸ್ಟ್ ಆಗಿರುವಂಥದ್ದನ್ನ ಮೈಗೇಲಿ ಹಚ್ಚಬೇಕು ಹಚ್ಚಿಬಿಟ್ಟು ಒಂದೆರಡು ಗಂಟೆ ಅಥವಾ ಮೂರು ಗಂಟೆ ಕಾಲ ಬಿಟ್ಟು ತಾನು ಅಷ್ಟೊಂದು ಒಣಗಿಬಿಡುತ್ತದ ಅದನ್ನು ಆಮೇಲೆ ತೊಳಿಬೇಕು ಅದನ್ನು ನೀವು ಕಡಲೆ ಹಿಟ್ಟು ಅಥವಾ ಹೆಸರುಕಾಲ ಹಿಟ್ಟು ಇತ್ಯಾದಿಗಳನ್ನ ಹಾಕಿ ನಾನ್ ಇರಿಟೆಂಟ್ ಸೋಪ್ ಸೋಪ್ ಬಳಕೆ ಮಾಡೋದಾದ್ರೆ ಉರಿ ಇತ್ಯಾದಿಗಳು ಮಾಡದೇ ಇರತಕ್ಕಂಥ ಸೋಪ್ನ ಹಾಕಿ ತೊಳೆಯೋದ್ರಿಂದ ತುಂಬ ಉತ್ತಮವಾಗಿರ್ತಕ್ಕಂಥ ಗುಣ ಸಿಗ್ತದೆ ಅಂದರೆ ನಾವೇ ಕಡಿಮೆ ಆಗ್ತದೆ ಆ ಗಾಯಗಳಿಂದ ಸೋರ್ತಾ ಇರತಕ್ಕಂಥ ಜನತಾ ಇರತಕ್ಕಂಥ ರಸ ಏನಿರುತ್ತೆ ಕಜ್ಜಿ ಮತ್ತೆ ಎಕ್ಸಿಮಾ ಇತ್ಯಾದಿಗಳು ವೀಪಿಂಗ್ ಎಕ್ಸಿಮಾ ಅಂತ ಅದೆಲ್ಲದನ್ನು ಬೇಗ ನಿಂತು ಹೋಗ್ತದೆ ಇದು ಒಂದು ಮತ್ತೆ ಈ ಅಮ್ಮ ಅಂತ ಬರುತ್ತದೆ ಈ ಸ್ಮಾಲ್ ಪಾಕ್ಸ್ ಅಂತ ಮೀಸಲ್ಸ್ ಅಂತ ಸಾಮಾನ್ಯವಾಗಿ ದಡಾರ ಅಂತ ಎಲ್ಲ ಹೇಳ್ತಿರ್ತಾರೆ ಹಳ್ಳಿಗಳ ಕಡೆ ಈ ಸಂದರ್ಭದಲ್ಲಿ ಎರಪ್ಟಿವ್ ಫೀವರ್ಸ್ ಅಂತ ಹೇಳ್ತೀವಿ ನಾವು ಇಂಥ ಸಂದರ್ಭದಲ್ಲಿ ಈ ಕೆಲಸ ಆಮೇಲೆ ಕಲೆ ನಿಲ್ಲುತ್ತೆ ಏನ್ ಮಾಡೋದು ಡಾಕ್ಟರ್ ಅಂತ ಹೇಳಿ ಬಂದು ಸಾಮಾನ್ಯವಾಗಿ ಕೇಳ್ತಿರ್ತಾರೆ ವೈದ್ಯರಿಗಳನ್ನ ಅಂತ ಸಂದರ್ಭದಲ್ಲಿ ಅದು ಬಂದಾಗ ಇದರ ರಸವನ್ನೇ ಹೊಟ್ಟೆ ಕೊಡ್ತಕ್ಕಂತಹದ್ದು ಸಾಮಾನ್ಯವಾಗಿ ಒಂದು ಚಮಚ ಮಕ್ಕಳಿಗೆ ವಿಶೇಷವಾಗಿ ಬರೋದು ಇದು ಒಂದು ಚಮಚ ರಸಕ್ಕೆ ಅರ್ಧ ಚಮಚ ಜಂತು ಸೇರಿಸಿ ಬೆಳಿಗ್ಗೆ ಸಾಯಂಕಾಲ ಬರೀ ಹೊಟ್ಟೆಗೆ ಕೊಡೋದು ಮತ್ತೆ ಇದೇ ರಸವನ್ನು ಜೇನು ಪಾಯ್ನು ಹಾಕದಲ್ಲೇ ಇದೇ ರಸ ಅಥವಾ ಅದರದ್ದೇ ಪೇಸ್ಟ್ ನಮ್ಮ ಈಗ ಗುಳ್ಳೆಗಳು ಬಂದಿರತಕ್ಕಂಥ ಪ್ರದೇಶಗಳಿಗೆ ಹಚ್ಚೋದರಿಂದ ಒಂದೆರಡು ಗಂಟೆ ಮೂರು ಗಂಟೆ ಕಲೆ ಬಿಟ್ಟು ತೊಳಿಬಹುದು ತೊಳೆದ್ರಿಂದ ಮುಂದೆ ಕಲೆ ನಿಲ್ಲೋದಿಲ್ಲ ಮತ್ತೆ ಬರ್ತಾ ಇರತಕ್ಕ ಗುಳ್ಳೆಗಳ ಒಂದು ತೀವ್ರತೆ ಏನಿದೆ ಅದು ಸಹ ಕಡಿಮೆ ಜೀವಂತಿ ಶಾಖಂ ಶಾಖಾಂ ಶ್ರೇಷ್ಠ ಅಂತ ಆಯುರ್ವೇದ ವೈದ್ಯರು ಪ್ರಾಚೀನ ಗ್ರಂಥಗಳನ್ನು ಉದ್ಧರಿಸಿ ಹೇಳ್ತಾರೆ ಏನ್ ಹಾಗಂದ್ರೆ ಜೀವಂತಿ ಒಂದು ತರಕಾರಿ ತರಕಾರಿಗಳಲ್ಲೆಲ್ಲಾ ಶ್ರೇಷ್ಠವಾದದ್ದು ಅಂತ ಯಾವುದಿದು ಜೀವಂತಿ ನಾವು ಕೇಳೇ ಇಲ್ವಲ್ಲ ಅಂತಿರೇನೋ ಈ ಜೀವಂತಿ ಸೊಪ್ಪೆ ಕನ್ನಡದ ಸಿಹಿ ಹಾಲೆ ಅಥವಾ ಕಿರಿಯ ಸಿಹಿ ಈ ಸಿಹಿ ಹಾಲೆ ತರಕಾರಿಗಳಲ್ಲೆಲ್ಲಾ ಶ್ರೇಷ್ಠ ಅಂತ ನೀವು ಕೇಳಬಹುದು ಕಾರಣ ಇಷ್ಟೇನೆ ಸಿಹಿ ಎಲೆಗಳಲ್ಲಿ ಪೌಷ್ಟಿಕಾಂಶವಿದೆ ಜೀವಸತ್ವಗಳಿವೆ ಖನಿಜಗಳಿವೆ ಅದರ ಬಳಿಕೆ ರೋಗ ನಿರೋಧಕ ಕೊಡುತ್ತೆ ಆರೋಗ್ಯವನ್ನ ಉತ್ತಮ ಪಡಿಸುತ್ತೆ ಈ ರೀತಿಯ ಜೀವವರ್ಧನ ಗುಣಗಳು ಇರೋದ್ರಿಂದಲೇ ಅದನ್ನ ಜೀವಂತಿ ಅಂತಾರೆ ಅಷ್ಟೇ ಅಲ್ಲ ಈ ಗಿಡವನ್ನ ತಾಯಿಗೆ ಸಮಾನ ಅಂತ ಕರೆಯೋದು ವಾಡಿಕೆ ಯಾಕೆ ಹೆಸರು ಅನ್ನೋ ಪ್ರಶ್ನೆ ಬಹು ಸಹಜ ಡಾಕ್ಟರ್ ಆನಂದ್ ಆಳ್ವಾಲ್ ಹೇಳ್ತಾರೆ ಕೇಳೋಣವಾ ಇದಕ್ಕಿಂತ ಇನ್ನೊಂದು ವಿಶೇಷವಾಗಿ ಇದಕ್ಕೆ ಇನ್ನೊಂದು ಹೆಸರು ಆಯುರ್ವೇದ ನಾವು ಪಯಸ್ವಿನಿ ಅಂತ ಹೇಳ್ತೀವಿ ಅಂದ್ರೆ ಇದರಲ್ಲಿ ಮುರಿದಾಗ ಕಡ್ಡಿ ಮುರಿದಾಗ ಹಾಲು ಬರತಕ್ಕಂಥದ್ದು ಒಂದು ಜೊತೆಗೆ ಈ ಎದೆ ಹಾಲನ್ನು ಜಾಸ್ತಿ ಮಾಡತಕ್ಕಂಥ ಶಕ್ತಿ ಇದಕ್ಕಿದೆ ಈ ತಾಯಿಗೆ ಸಮಾನ ಅಂತ ಹೇಳ್ತಾರೆ ಇದನ್ನು ಯಾರು ತಾಯಿಯೊಂದಿಗೆ ಮಳೆ ಉಡಿಸೋದಕ್ಕೆ ಮಗುಗೆ ಹಾಲು ಸಾಕಾಗೋದಿಲ್ಲ ಆವತ್ತು ಬರ್ಕೊಡಿ ಇದು ಬರಕೊಡಿ ನಾವು ವೃತ್ತಿಗಳಾದ ಇದು ಇತ್ಯಾದಿಗಳನ್ನ ತಂದು ಟಿನ್ ಫುಡ್ಸ್ ಹಾಕೋದ್ರ ಬದಲು ಇದನ್ನ ಪಲ್ಯ ಮಾಡಿ ತಾಯಿ ತಿನ್ನೋದ್ರಿಂದ ಬಾಣಂತಿ ಆಗಿರ್ತಕ್ಕಂಥ ಹಾಲು ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇದನ್ನ ಪಲ್ಯ ಮಾಡಿ ಅದು ಮಾಡಿ ಸಾರು ಮಾಡಿ ತಿನ್ನೋದ್ರಿಂದ ಎದೆ ಚೆನ್ನಾಗಿ ಉತ್ಪತ್ತಿ ಆಗ್ತದೆ ಅದು ಕೇವಲ ಉತ್ಪತ್ತಿ ಆಗ್ತಕ್ಕಂಥದ್ದಲ್ಲ ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಉಳ್ಳಂತಹ ಉತ್ ಉತ್ಪತ್ತಿ ಆಗ್ತದೆ ಇದು ಮಕ್ಕಳಿಗೂ ಸ್ವಾಭಾವಿಕವಾಗಿ ರೆಸಿಸ್ಟೆನ್ಸ್ ಬರ್ತದೆ ಆಹಾರವನ್ನು ಸಹ ಆಹಾರವಾಗೂ ಸಹ ಹಾಲು ಸಿಗ್ತದೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸತಕ್ಕಂಥ ಶಕ್ತಿ ಇದಕ್ಕಿದೆ ಈ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ಅದರ ಕಣ್ಣಿನ ವಿಟಮಿನ್ ಎ ಇತ್ಯಾದಿಗಳ ಕೊರತೆ ಜಾಸ್ತಿಯಾಗಿ ಕಣ್ಣಿನ ಎರಳು ಕಣ್ಣು ಅಥವಾ ಹಗಲಲ್ಲಿ ಕಾಣಲ್ಲ ರಾತ್ರಿ ಕಾಣಲ್ಲ ಈ ತರದ ತೊಂದರೆಗಳೇನು ಬರ್ತಾ ಇರ್ತದೆ ಇದನ್ನ ಹೋಗಲು ಶಕ್ತಿ ವಿಶೇಷವಾಗಿ ಈ ಸಿಹಿ ಎಲಿನಲ್ಲಿ ಇದೆ ಇದನ್ನು ನಾನು ವಿಶೇಷವಾಗಿ ಜನಗಳಿಗೆ ಬಳಸೋದಕ್ಕೆ ಕೇಳ್ಕೊಳ್ತೇನೆ ಇದನ್ನ ನಾನು ಔಷಧವಾಗಿ ನಿಮ್ಗೆ ಹೆಚ್ಚಿಗೆ ಹೇಳೋದಕ್ಕಿಂತ ತರಕಾರಿ ರೂಪದಲ್ಲಿ ಹೆಚ್ಚಿಗೆ ಬಳಸಿ ವಾರದಲ್ಲಿ ಒಂದಿನ ಎರಡು ದಿನ ಬಳಸೋದ್ರಿಂದ ಅನೇಕ ಶೀತ ರೋಗಗಳು ಬರೋದಿಲ್ಲ ರೋಗ ನಿರೋಧಕತೆ ವಿಶೇಷವಾಗಿ ಇದರಲ್ಲಿ ಹೆಚ್ಚಾಗ್ತದೆ ಹೆಚ್ಚಿನ ಪೌಷ್ಟಿಕಾಂಶಗಳು ದೊರೆತದೆ ಅನ್ನೋದನ್ನ ಹೇಳೋದಕ್ಕೆ ಇಲ್ಲಿ ವಿಶೇಷವಾಗಿ ಇಷ್ಟಪಡ್ತೇನೆ ಬಸಳೆ ಲಾಮಂಚ ಓಮು ಆಡುಸೋಗ ಮತ್ತು ಸಿಹಿಹಾಲೆ ಈ ಐದು ಅಮೂಲ್ಯ ಸಸ್ಯಗಳ ಔಷಧೀಯ ಗುಣಗಳು ಮತ್ತು ಅವುಗಳನ್ನು ಬಳಸುವ ವಿಧಾನದ ಪರಿಚಯ ಮಾಡಿಕೊಂಡಿರಿ ನಮ್ಮ ಮುಂದಿನ ಕಾರ್ಯಕ್ರಮದ ಸಸ್ಯಗಳೆಂದರೆ ದೊಡ್ಡ ಪತ್ರೆ ನುಗ್ಗೆ ದೊಡ್ಡ ಮತ್ತು ನಿಂಬೆ Oh, right now. ಸೊಗದೆ ಬೇರಿನ ಶರ್ಬತ್ತು ಮೈನವೆ ತುರಿಕೆ ಜ್ವರದ ತಾಪಗಳನ್ನು ಕಡಿಮೆ ಮಾಡಿ ರಕ್ತವನ್ನ ಶುದ್ಧಿ ಮಾಡೋ ಗುಣ ಇರುವಂತಹ ಸೊಗದೆ ಬೇರಿನಿಂದ ಉತ್ತಮವಾದ ಶರಬತ್ತನ್ನು ತಯಾರಿಸಬಹುದು ಇದಕ್ಕೆ ಬೇಕಾದ ವಸ್ತುಗಳು ಅಂತ ಹೇಳಿದ್ರೆ ಚೆನ್ನಾಗಿ ಒಣಗಿದ ಸೊಗದೆ ಬೇರಿನ ಪುಡಿ ಒಂದು ಭಾಗ ಮತ್ತು ಸಕ್ಕರೆ ಎರಡು ಭಾಗ ಈಗ ಮಾಡೋ ವಿಧಾನ ತಿಳ್ಕೊಳ್ಳೋಣ ಮೊದಲು ಚೆನ್ನಾಗಿ ಒಣಗಿದ ಒಂದು ಭಾಗ ಸೊಗದೆ ಬೇರಿನ ಪುಡಿಗೆ ನಾಲ್ಕು ಭಾಗ ನೀರನ್ನು ಸೇರಿಸಿ ಚೆನ್ನಾಗಿ ಕಲಕಿ ವಲಿಯ ಮೇಲಿಟ್ಟು ಒಂದು ಭಾಗ ಆಗೋವರೆಗೂ ನಿಧಾನವಾಗಿ ಕುದಿಸಬೇಕು ಆಮೇಲೆ ಈ ಕಷಾಯವನ್ನು ಶೋಧಿಸಿ ಅದಕ್ಕೆ ಎರಡು ಭಾಗದಷ್ಟು ಸಕ್ಕರೆಯನ್ನು ಸೇರಿಸಿ ಕಲಿಸಬೇಕು ಆನಂತರ ಇದನ್ನು ಮೇಲಿಟ್ಟು ಎಳೆ ಎಳೆಯಾಗಿ ಪಾಕ ಬರೋವರೆಗೂ ಕುದಿಸಿ ಆರೋದಕ್ಕೆ ಬಿಡಬೇಕು ಆರಿದ ಮೇಲೆ ಒದ್ದೆ ಇಲ್ಲದ ಬಾಟಲು ಅಥವಾ ಜಾಡಿನಲ್ಲಿ ಹಾಕಿ ಮುಚ್ಚಿಡಬೇಕು ಇಷ್ಟಾದರೆ ಶರ್ಬತ್ತು ಸಿದ್ಧವಾದಂತೆ ಇನ್ನು ಬಳಸೋ ರೀತಿಯಂತೂ ಬಹಳ ಸುಲಭ ದಿನಕ್ಕೆ ಒಂದೆರಡು ಬಾರಿ ಒಂದೆರಡು ಚಮಚ ಶರ್ಬತ್ತನ್ನ ನೀರು ಅಥವಾ ಹಾಲಿಗೆ ಸೇರಿಸಿ ಕುಡಿಬಹುದು ಇದರಿಂದ ಈಗಾಗಲೇ ಹೇಳಿದ ಹಾಗೆ ಮೈನವೆ ತುರ್ಕೆ ಜ್ವರದ ತಾಪ ಕಡಿಮೆಯಾಗಿ ರಕ್ತ ಶುದ್ಧಿಯಾಗುತ್ತೆ the ಶ್ರೋತೃಗಳೇ ನಮ್ಮ ದೇಶದಲ್ಲಿ ಪ್ರಾಥಮಿಕ ವೈದ್ಯಕೀಯ ಸೌಲಭ್ಯಗಳಿಂದ ಬಹಳ ದೂರ ಉಳಿದ ಜನರ ಸಂಖ್ಯೆ ಎಷ್ಟು ಅನ್ನೋದು ನಿಮಗೆ ಗೊತ್ತೇ ಸುಮಾರು ಐವತ್ತು ಕೋಟಿ ವೈದ್ಯರಿಲ್ಲ ಔಷಧಗಳಿಲ್ಲ ಚುಚ್ಚುಮದ್ದುಗಳಿಲ್ಲ ಆದರೂ ಈ ಜನ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬಹು ಸಹಜ ಹಲವು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಇದೇ ಅನುಮಾನ ಬಂತು ಇದಕ್ಕೆ ಉತ್ತರ ಹುಡುಕೋದಕ್ಕೆ ವಿಶದವಾದ ಒಂದು ಸರ್ವೆ ನಡೆಯಿತು ಇದರಿಂದ ತಿಳಿದು ಬಂದದ್ದೇನು ಗೊತ್ತಾ ಈ ಐವತ್ತು ಕೋಟಿ ಜನರ ಆರೋಗ್ಯ ಸಂರಕ್ಷಣೆಯ ಜವಾಬ್ದಾರಿಯನ್ನ ಸ್ಥಳೀಯ ಪಂಡಿತರು ಹಕೀಮರು ಮತ್ತು ತಲೆಮಾರಿನಿಂದ ಬಂದ ಚಿಕಿತ್ಸಾ ವಿಧಾನವನ್ನು ಅನುಸರಿಸುತ್ತಾ ಇರೋ ಕೆಲವು ಕುಟುಂಬಗಳು ಹೊತ್ಕೊಂಡಿದ್ದು ಈ ಜನರ ಆರೋಗ್ಯ ಸಂರಕ್ಷಣೆ ಸಂವರ್ಧನೆಯ ಪ್ರಯತ್ನಗಳಿಗೆ ಆಧಾರವಾಗಿದ್ದು ಸುಮಾರು ಎರಡು ಸಸ್ಯಗಳು ಇಷ್ಟು ಸಸಿಗಳ ಪರಿಚಯ ಬಳಸೋ ವಿಧಾನವನ್ನು ತಿಳಿದುಕೊಳ್ಳೋದು ನಿಜಕ್ಕೂ ಅಸಾಧ್ಯ ಆದ್ದರಿಂದಲೇ ಆಯುರ್ವೇದ ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡಿ 25 ಸಸ್ಯಗಳನ್ನು ನಾವು ಆಯ್ಕೆ ಮಾಡಿದ್ವಿ ಇವುಗಳಲ್ಲಿ ಹತ್ತು ಸಸಿಗಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಐದು ಹೊಸ ಸಸ್ಯಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ ಈ ಐದು ಸಸ್ಯಗಳೆಂದರೆ ದೊಡ್ಡ ಪುದೀನಾ ನುಗ್ಗೆ ದೊಡ್ಡ ತಗಚೆ ಮತ್ತು ನಿಂಬೆ ಗಿಡ ಒಂದೊಂದು ದೊಡ್ಡ ಪತ್ರೆ ಅಥವಾ ದೊಡ್ಡಿ ಪತ್ರೆ ಬಹುತೇಕ ಜನರಿಗೆ ಪರಿಚಯ ಇರುವಂತಹ ಪೊರೆಯಂತಹ ಸಣ್ಣ ಗಿಡ ದಪ್ಪ ಎಲೆಗಳ ಸುವಾಸನೆ ಬೀರುವಂತಹ ಈ ಗಿಡ ಮನೆಯ ಅಂಗಳದ ಸೌಂದರ್ಯವನ್ನು ಹೆಚ್ಚಿಸತ್ತೆ ಹೀಗಾಗಿ ಅಲಂಕಾರಕ್ಕೂ ಈ ಗಿಡವನ್ನು ಬೆಳೆಸ್ತಾರೆ ದೊಡ್ಡಿ ಪತ್ರೆ ಔಷಧವೂ ಹೌದು ಕೆಮ್ಮು ನೆಗಡಿ ಅಜೀರ್ಣ ಪಿತ್ತದ ಗಂಧೆ ಹುಳು ಕಡಿತ ಮುಂತಾದ ಸಂದರ್ಭಗಳಲ್ಲಿ ಇದು ಅತ್ಯುತ್ತಮ ಔಷಧ ಇದರ ಪರಿಚಯ ಮಾಡಿಕೊಡ್ತಾರೆ ಬೆಂಗಳೂರಿನ ಭಾರತೀಯ ವೈದ್ಯ ಪದ್ಧತಿಗಳ ಕಾಲೇಜಿನ ಡಾಕ್ಟರ್ ವಸಂತ ಸಾಮಾನ್ಯವಾಗಿ ನೆಗಡಿ ಈ ಉಗ್ರ ಇರುವ ವಸ್ತುಗಳಿಂದ ಉತ್ಪನ್ನ ಆಗುತ್ತೆ ಅಂತ ಇತ್ತೀಚೆಗೆ ಹೇಳುವುದು ರೂಢಿಲಿದೆ ಅದು ಏನೇ ಇರಲಿ ಈ ನೆಗಡಿಯಲ್ಲಿ ಈ ದೊಡ್ಡಿ ಪತ್ರೆ ಒಂದು ಚಮಚ ರಸ ಒಂದು ಚಮಚ ಜೇನುತುಪ್ಪ ಸೇರಿಸಿ ದಿನಕ್ಕೆ ಮೂರು ಬಾರಿ ಉಪಯೋಗಿಸ್ಕೊಳ್ಳೋದ್ರಿಂದ ಲಾಭ ಇದೆ ಅದಲ್ಲದೆ ವೈದ್ಯರ ಅನುಮತಿ ಮೇರೆಗೆ ಈ ನೆಗಡಿಗಾಗಿ ಏನೋ ಆಂಟಿ ಅಲರ್ಜಿ ಔಷಧಿಗಳು ಅಂತ ಕರಿತೀವಿ ಆ ದ್ರವ್ಯಗಳನ್ನು ಸೇವಿಸುವಾಗ ಅದರ ಜೊತೆಗೆ ಈ ದುಡ್ಡಿ ಪತ್ರೆಯ ರಸವನ್ನು ದಿನಕ್ಕೆ ಮೂರು ಬಾರಿ ಉಪಯೋಗ ಮಾಡಿ ಔಷಧಿಯನ್ನು ನಿಲ್ಲಿಸಿದ ಮೇಲೂ ಕೂಡ ಇಪ್ಪತ್ತು ದಿನಗಳ ಕಾಲ ಈ ದುಡ್ಡಿ ಪತ್ರೆಯ ರಸವನ್ನು ಬರೋದರಿಂದ ಈ ಮೇಲಿಂದ ಮೇಲೆ ನೆಗಡಿ ಬರೋದನ್ನು ತಪ್ಪಿಸ್ಕೊಳ್ಬೋದು ಮತ್ತು ಹೆಚ್ಚಿನ ಔಷಧಿಗಳನ್ನು ಉಪಯೋಗ ಮಾಡೋದನ್ನು ಕೂಡ ತಪ್ಪಿಸ್ಬೋದು ಮಕ್ಕಳಿಗೆ ಅರ್ಧ ಚಮಚ ದುಡ್ಡಿ ರಸ ಅರ್ಧ ಚಮಚ ಜೇನುತುಪ್ಪ ಸೇರಿಸಿ ದಿನಕ್ಕೆ ಮೂರು ಬಾರಿ ಕೊಡ್ಬೋದು ಕೆಮ್ಮು ಮತ್ತೆ ನೆಗಡಿ ಇವೆರಡು ಶ್ವಸನ ಸಂಸ್ಥಾನ ಅಂದ್ರೆ ನಾವು ಉಸಿರಾಟಕ್ಕೆ ಉಪಯೋಗ ಮಾಡ್ತಕ್ಕಂಥ ಅಂಗಗಳಿಂದ ಬರತಕ್ಕಂಥ ಕಾಯಿಲೆಗಳು ಸಾಮಾನ್ಯವಾಗಿ ಎರಡಕ್ಕೂ ಒಂದೇ ರೀತಿಯಲ್ಲಿ ಪ್ರಯೋಗ ಮಾಡ್ಬೋದು ಈ ದೊಡ್ಡಿ ಪತ್ರೆ ಎಲೆಯನ್ನು ಸ್ವಲ್ಪ ಉಪ್ಪು ಸೇರಿಸಿ ದಿನಕ್ಕೆ ಮೂರು ಬಾರಿ ಅಥವಾ ನಾಲ್ಕು ಬಾರಿ ಹಸಿದಾಗಿ ತಿನ್ನೋದ್ರಿಂದ ಅದೇ ರೀತಿ ಅದರಿಂದ ಕಷಾಯ ಮಾಡಿ ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದ ಇಲ್ಲಿ ಕಷಾಯ ಅಂದರೆ ನೀವು ಟೀ ರೀತಿ ತಯಾರು ಮಾಡ್ಕೊಳ್ಬೋದು ಉಪಯೋಗ ಮಾಡೋದ್ರಿಂದ ನೆಗಡಿ ಮತ್ತು ಕೆಮ್ಮು ಎರಡೂ ಕಡಿಮೆ ಆಗುತ್ತೆ ಅಜೀರ್ಣದಲ್ಲಿ ಎಲೆಯ ರಸವನ್ನು ತಗೊಳ್ಬೇಕು ಅಥವಾ ಸಾಮಾನ್ಯರಿಗೆ ಮನೆಯಲ್ಲಿ ದೋಸೆ ಮಾಡೋ ಕಾವ್ಲಿ ಇರುತ್ತಲ್ಲ ಕಾವಲಿನಲ್ಲಿ ನಾಲ್ಕು ಅಥವಾ ಐದು ಈ ದುಡ್ಡಿ ಎಲೆಗಳನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಬಿಸಿ ಮಾಡಬೇಕು ಬಿಸಿ ಮಾಡಿದ್ಮೇಲೆ ಎರಡನ್ನೂ ಸೇರಿಸಿ ಹಿಂಡಿ ರಸ ತಗೊಳ್ಬೇಕು ಈ ರಸಕ್ಕೆ ಜೇನುತುಪ್ಪ ಒಂದು ಚೂರು ಉಪ್ಪು ಸೇರಿಸಿ ದಿನಕ್ಕೆ ಎರಡು ಬಾರಿ ಊಟಕ್ಕೆ ಮುಂಚೆ ಉಪಯೋಗ ಮಾಡೋದ್ರಿಂದ ಬರಬಹುದು ಅಥವಾ ಈ ಸಮಯದಲ್ಲೂ ಅಷ್ಟೇ ಇದರ ರಸವನ್ನ ತೆಗೆದು ಜೀರಿಗೆ ಪುಡಿಯನ್ನು ಹಾಕಿ ದಿನಕ್ಕೆ ಮೂರು ಬಾರಿ ತಗೊಳ್ಬೇಕು ಅಷ್ಟೇ ಅಲ್ಲ ಇದೇ ರಸವನ್ನ ಇಡೀ ಮೈ ಮೇಲೆ ಹಚ್ಕೊಳ್ಬೇಕು ಹಚ್ಕೊಳ್ಳೋದ್ರಿಂದ ನೆವೆ ಅಥವಾ ಕಂಡು ಅಂತ ಏನು ಹೇಳ್ತೀವಿ ಅದು ಹೋಗುತ್ತೆ ಜೊತೆಗೆ ಒಗ್ಗದೇ ಇರತಕ್ಕಂಥ ದ್ರವ್ಯದಿಂದ ಏನು ಒಂದು ಅಹಿತ ಪರಿಣಾಮ ಆಗಿತ್ತು ಆ ಪರಿಣಾಮ ಕೂಡ ನಿವಾರಣೆ ಆಗುತ್ತೆ ವೈವಿಧ್ಯಮಯ ಆಹಾರದಲ್ಲಿ ಉತ್ತಮ ಪರಿಮಳ ಮತ್ತು ಒಳ್ಳೆಯ ರುಚಿಗಾಗಿ ಬಳಸುವಂತಹ ಒಂದು ಸಸ್ಯ ಅಂತ ಹೇಳಿದ್ರೆ ಪುದೀನ ಎಲ್ಲರ ಮನೆಯ ಅಂಗಳದಲ್ಲಿ ಬೆಳೆದು ನೆಲದ ಮೇಲೆ ಹರಡಿಕೊಳ್ಳುವಂತಹ ಪುದೀನಾದಲ್ಲಿ ಸುಲಭವಾಗಿ ಆವಿಯಾಗುವಂತಹ ತೈಲ ಹೊಂದಿದೆ ಪುದೀನಾದ ಸುವಾಸನೆಗೆ ಈ ತೈಲವೇ ಕಾರಣ ಪುದೀನಾ ಸೊಪ್ಪಿನ ಔಷಧಿಯ ಗುಣಗಳು ಹಲವಾರು ಅದು ದುರ್ಗಂಧ ನಿವಾರಕ ದಂತರಕ್ಷಕ ಹಸಿವನ್ನು ಹೆಚ್ಚಿಸುತ್ತೆ ಹೊಟ್ಟೆ ನೋವನ್ನು ಶಮನ ಮಾಡುತ್ತೆ ಮಲಬದ್ಧತೆಯನ್ನು ನಿವಾರಿಸುತ್ತೆ ಇವುಗಳೆಲ್ಲದರ ಜೊತೆಗೆ ಮಡುವೆಯನ್ನು ನಿವಾರಿಸಿ ಚರ್ಮದ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಸಾಮಾನ್ಯ ಈ ಪುದೀನ ಆಹಾರದಲ್ಲಿ ಪರಿಮಳ ಹೆಚ್ಚಿಸುವುದಕ್ಕೆ ಉಪಯೋಗಿಸ್ತಾರೆ ಆದರೆ ಅದರ ಔಷಧಿ ಗುಣಗಳ ಬಗ್ಗೆ ಗಮನ ಬಹಳ ಆಶ್ಚರ್ಯ ಆಗುತ್ತೆ ಈ ಪುದೀನಾದಲ್ಲಿ ಫೈಬರ್ ಯುಕ್ತ ದ್ರವ್ಯ ಇರೋದ್ರಿಂದ ವಿಶೇಷವಾಗಿ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ಇದರಲ್ಲಿ ಉಡನಶೀಲ ತೈಲ ಅಂದ್ರೆ ಒಲಟೈಲ್ ಆಯಿಲ್ ಅಂತ ಏನು ಕರಿತೀವಿ ಅದು ಇರೋದ್ರಿಂದ ಹೊಟ್ಟೆಯಲ್ಲಿ ಹೆಚ್ಚಾಗಿರತಕ್ಕಂಥ ವಾಯುವನ್ನ ಹೊರ ಸಹಾಯ ಮಾಡುತ್ತೆ ಆದ್ರಿಂದ ಹೊಟ್ಟೆ ಕೂಡ ನಿವಾರಣೆ ಮಾಡುತ್ತೆ ಅಲ್ಲದೆ ಮಲಬದ್ಧತೆಯನ್ನು ಇದು ನಿವಾರಣೆ ಮಾಡೋದ್ರಿಂದ ಈ ಮಲ ಸಂಚೆ ಆಗದೆ ಇರೋದ್ರಿಂದ ಏನೋ ಒಂದು ಕ್ರಿಮಿ ಉದರದಲ್ಲಿ ಕ್ರಿಮಿ ಸೇರ್ತೆ ಆ ತೊಂದರೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಅಲ್ಲದೆ ಇದು ಅಗ್ನಿ ಮಾಧ್ಯಮವನ್ನು ಕೂಡ ನಿವಾರಣೆ ಮಾಡುತ್ತೆ ಇದರಲ್ಲಿ ಈ ಉಡನಶೀಲ ತೈಲ ಅಂತ ಏನು ಹೇಳಿದೆ ಅದು ಉತ್ತಮ ಕ್ರಿಮಿಗ್ನ ಆಗಿ ಕೆಲಸ ಮಾಡುತ್ತೆ ಈ ಕ್ರಿಮಿ ಕೇವಲ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಹುಳುಗಳು ಅಂತ ಅರ್ಥ ಅಲ್ಲ ಹಲ್ಲುಗಳಲ್ಲಿ ಬರ್ಬೋದು ಅಥವಾ ಈ ಕ್ರಿಮಿಯಿಂದ ಗಂಟಲಿನಲ್ಲಿ ಶೂಲೆ ಉತ್ಪನ್ನ ಆಗ್ಬೋದು ಕೆಮ್ಮು ಬರಬಹುದು ಇಂಥ ಕ್ರಿಮಿಗಳಲ್ಲೂ ಕೂಡ ಇದರಲ್ಲಿ ಇರ್ತಕ್ಕಂಥ ಉಡನಶೀಲ ತೈಲ ಕೆಲಸವನ್ನು ಮಾಡುತ್ತೆ ವಿಶೇಷವಾಗಿ ಹಲ್ಲಿನ ರಕ್ಷಣೆಗೆ ಪುದೀನವನ್ನು ಉಪಯೋಗ ಮಾಡಿಕೊಳ್ಬಹುದು ಈಗ ನೋಡಿ ಉಪಯೋಗ ಮಾಡಿ ನಮ್ಮಲ್ಲಿ ಆಹಾರ ಸೇವನೆ ಮಾಡಿದ ಮೇಲೆ ಹಲ್ಲನ್ನು ಉಜ್ಜಬೇಕು ಅಂತ ಹೇಳೋದು ರೂಢಿ ಇದೆ ಆದರೆ ಅನಿವಾರ್ಯ ಕಾರಣಗಳಿಂದ ಅಥವಾ ಅಭ್ಯಾಸದಿಂದ ಆ ರೀತಿ ಮಾಡೋದು ಸಾಧ್ಯ ಇಲ್ಲ ಅಥವಾ ಮಾಡ್ತಾ ಇಲ್ಲ ಆದರೆ ಆಹಾರದ ಜೊತೆಗೆ ಪುದೀನ ಸೊಪ್ಪನ್ನು ಇಟ್ಟುಕೊಂಡು ಆಹಾರ ಸೇವನಾ ಒಂದು ಎರಡು ಅಥವಾ ಮೂರು ಪುದೀನ ಕುಡಿಗಳನ್ನು ಚೆನ್ನಾಗಿ ಜಗದು ತಿನ್ನೋದ್ರಿಂದ ಹಲ್ಲುಗಳ ಮೇಲೆ ಇರತಕ್ಕಂಥ ಆಹಾರ ಕೂಡ ಹೊರಟೋಗುತ್ತೆ ಜೊತೆಗೆ ಕ್ರಿಮಿ ಸಂಚಯ ಆಗೋದಕ್ಕೆ ಅವಕಾಶ ಇರೋದಿಲ್ಲ ಆದ್ರಿಂದ ದಂತ ದೃಢವಾಗುತ್ತೆ ಅಷ್ಟೇ ಅಲ್ಲ ಈ ಆಹಾರ ಕೊಳೆತು ಏನು ಒಂದು ವಾಸನೆ ಬರ್ತಾ ಆ ವಾಸನೆಯನ್ನು ತಡೆಯೋದ್ರಿಂದ ಆ ಬಾಯಿಯಿಂದ ಯಾವೊಂದು ದುರ್ಗಂಧ ಬರುತ್ತೆ ಆ ದುರ್ಗಂಧವನ್ನು ಕೂಡ ಇದು ತಡೆಯುತ್ತೆ ಇದಾದ್ಮೇಲೆ ಮತ್ತೆ ಯಾವ ಸಂದರ್ಭಗಳಲ್ಲಿ ಪುನೀನವನ್ನ ಮತ್ತೆ ಸಾಮಾನ್ಯ ಕೆಮ್ಮು ನೆಗಡಿಯಲ್ಲಿ ಇದರ ಟೀ ಮಾಡಿ ಉಪಯೋಗ ಮಾಡೋದ್ರಿಂದ ಲಾಭ ಇದೆ ಹೌದು ಇದು ಒಳ್ಳೆ ಸ್ವರ್ಯ ಅಂದರೆ ಕಂಠವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಬಹಳ ಕಾಲ ಹಾಡು ಅಥವಾ ಬಹಳ ಕಾಲ ಮಾತಾಡಿದವರಾಗ್ಲಿ ಒಂದು ಆ ಪ್ರದೇಶದಲ್ಲಿ ಏನು ಒಂದು ಒಂದು ವೇದನೆ ಉತ್ಪನ್ನ ಆಗಿರುತ್ತೆ ಅಥವಾ ಅಲ್ಲಿ ಒಂದು ತೊಂದರೆಯಿಂದ ಆಗಿ ತನ್ನ ಸ್ವಾಸ್ಥ್ಯವನ್ನು ಕಳ್ಕೊಳ್ಳುತ್ತೆ ಅಂತ ಸಂದರ್ಭದಲ್ಲಿ ಇದನ್ನು ಉಪಯೋಗ ಮಾಡೋದ್ರಿಂದ ಲಾಭ ಇದೆ ಸಾಮಾನ್ಯವಾಗಿ ಗಂಟಲು ಬಳಸಬಹುದು ಇದರ ಟೀಗೆ ಮಾಡಿ ಕಷಾಯ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಸೇಸಿ, ಈ ಗಂಟಲು ತೊಳೆಯುವುದು ಅಂದ್ರೆ ಗಾರ್ಗ್ಲಿಂಗ್ ಅಂತ ನಾವು ಏನ್ ಆ ಥರ ಮಾಡೋದ್ರಿಂದ ಲಾಭ ಇದೆ ಇದು ಬರೀ ಸ್ವರಕಷ್ಟೇ ಅಲ್ಲ ಸೌಂದರ್ಯಕ್ಕೂ ಕೂಡ ಅಷ್ಟೇ ಒತ್ತಾಸೆಯನ್ನು ಇದು ಕೊಡುತ್ತೆ ಹಾಗೆಂದ್ರೆ ವಿಶೇಷವಾಗಿ ಈ ಮೊಗಳು ಅಥವಾ ಚರ್ಮ ಮೂರು ರೀತಿ ಇರುತ್ತೆ ಒಂದು ಎಣ್ಣೆ ಉಸಿರುವಂತಹ ಚರ್ಮ ಇನ್ನೊಂದು ರೂಕ್ಷವಾಗಿರ್ತಕ್ಕಂಥದ್ದು ಅಂದರೆ ಎಣ್ಣೆ ಇಲ್ಲದೇ ಚರ್ಮ ಇನ್ನೊಂದು ಸಾಮಾನ್ಯವಾಗಿರ್ತಕ್ಕಂಥ ಚರ್ಮ ಅಂತ ಅದನ್ನು ಸಾಮಾನ್ಯವಾಗಿ ಮಡವೆಗೆ ಚಿಕಿತ್ಸೆಯನ್ನು ಹೇಳುವಾಗ ಎಲ್ಲ ಚರ್ಮ ಇರ್ತಕ್ಕಂಥವ್ರು ಒಂದೇ ಔಷಧಿಯನ್ನು ಮಾಡೋದಕ್ಕಾಗೋದಿಲ್ಲ ಆದ್ರಿಂದ ಯಾರ ಮುಖದಲ್ಲಿ ಎಣ್ಣೆ ಜಿನಕ್ತಾ ಇರುತ್ತೆ ಅಂಥವರು ಅಂಥವರ ಮುಖದಲ್ಲಿ ಬರ್ತಕ್ಕಂಥ ಮಡವೆಯಲ್ಲಿ ಈ ಪುದೀನವನ್ನು ಉಪಯೋಗ ಮಾಡ್ಕೊಳ್ಬೋದು ಈ ಪುದೀನ ಎಲೆಗಳನ್ನು ಸ್ವಲ್ಪ ಅರಿಶಿನ ಹಾಕಿ ಅರಿದು ಮುಖಕ್ಕೆ ಹಚ್ಕೊಳ್ಬೇಕು ಅರ್ಧ ಗಂಟೆ ನಂತರ ಸುಖೋಷ್ಣವಾದ ನೀರಿನಲ್ಲಿ ಮುಖ ತುಳುಕೊಳ್ಳೋದ್ರಿಂದ ಈ ಮೊಡವೆ ಕ್ರಮೇಣವಾಗಿ ನಿವಾರಣೆ ಕೆಲವು ಸಸ್ಯಗಳನ್ನ ನಾವು ಔಷಧವಾಗಿ ಬಳಸ್ತೇವೆ ಮತ್ತೆ ಕೆಲವನ್ನ ಆಹಾರವಾಗಿ ಉಪಯೋಗಿಸ್ತೇವೆ ಆಹಾರವಾಗಿ ಉಪಯೋಗಿಸೋ ಅನೇಕ ಸಸ್ಯಗಳಿಗೆ ಔಷಧೀಯ ಗುಣಗಳಿವೆ ಇವುಗಳ ಬಳಕೆಯಿಂದ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಆರೋಗ್ಯ ಉತ್ತಮವಾಗುತ್ತೆ ಈ ಸಾಲಿಗೆ ಸೇರುವಂತಹ ಒಂದು ಸಸ್ಯ ಅಂತ ಹೇಳಿದ್ರೆ ನುಗ್ಗೆ ನಿಸರ್ಗದ ಕೊಡುಗೆ ಇದು ಅಂತಂದರೆ ಅನುಮಾನನೇ ಇಲ್ಲ ಶರೀರಕ್ಕೆ ಬೇಕಾದಂಥ ಎಲ್ಲ ಪೋಷಕ ಅಂಶಗಳ ಅಗರ ಈ ನುಗ್ಗೆ ಗಿಡ ಬಹುಶಃ ನಮ್ಮ ಅಜ್ಞಾನದಿಂದ ಇವತ್ತು ನಮ್ಮ ಕಣ್ಮರೆ ನಮ್ಮಿಂದ ಕಣ್ಮರೆ ಆಗ್ತಾ ಇದೆ ತಪ್ಪೇನಿಲ್ಲ ಇದರಲ್ಲಿ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಅದರಲ್ಲೂ ಮೂಳೆಗಳ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಶಿಯಂ ಅತ್ಯಂತ ಅಧಿಕ ಪ್ರಮಾಣದಲ್ಲಿದೆ ಅಲ್ಲದೆ ಕಬ್ಬಿಣದ ಅಂಶ ಕೂಡ ತುಂಬ ಇದರಲ್ಲಿದೆ ಅಲ್ಲದೆ ಜೀವಸತ್ವ ಎ ಮತ್ತು ಸಿ ಹಗರ ಇದು ಅಂತಂದರೆ ತಪ್ಪೇನಿಲ್ಲ ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಬಹುಶಃ ಭಾರತದ ಒಂದು ಅತ್ಯಂತ ದುರದೃಷ್ಟಕರವಾಗಿರ್ತಕ್ಕಂಥ ಇರುಳುಗಣ್ಣಿನ ರೋಗವನ್ನು ನಾವು ತಪ್ಪಿಸಬಹುದು ಅಂತ ಹೇಳಿದರೆ ಅದರಲ್ಲೇನು ಸಂಶಯ ಇಲ್ಲ ಚೆನ್ನಾಗಿ ಕಾಣೋದು ಯಾರಿಗೆ ಬೇಡ ಹೇಳಿ ಸೌಂದರ್ಯದ ಗುಟ್ಟು ಅಡಗಿರೋದು ನಮ್ಮ ಚರ್ಮದಲ್ಲಿ ಕಲೆಗಳಿಲ್ಲದ ಸ್ವಚ್ಛವಾದ ಚರ್ಮ ದೇಹಕ್ಕೆ ಕಾಂತಿಯನ್ನು ಕೊಡುತ್ತೆ ಸಹಜ ಸೌಂದರ್ಯವನ್ನು ವೃದ್ಧಿಸುತ್ತೆ ಆದರೆ ಚರ್ಮಕ್ಕಿರುವಂತಹ ತೊಂದರೆಗಳು ಹಲವಾರು ಉರಿ ಕಜ್ಜಿ ತುರಿ ಹುಳುಕಡ್ಡಿ ಇತ್ಯಾದಿ ಇವುಗಳಲ್ಲಿ ಹುಳುಕಡ್ಡಿಯಂತಹ ವ್ಯಾಧಿಗೆ ಮದ್ದಾಗಿ ಚರ್ಮದ ಕಾಂತಿಯನ್ನ ಕಾಪಾಡುವಂತಹ ಒಂದು ಸುಂದರವಾದ ಗಿಡ ಅಂತ ಹೇಳಿದ್ರೆ ದೊಡ್ಡ ತಗಚೆ ಹುಳುಕಡ್ಡಿ ಗಿಡ ಅನ್ನೋದು ಇದರ ಇನ್ನೊಂದು ಹೆಸರು ಹಳದಿ ಬಣ್ಣದ ಸುಂದರವಾದ ಹೂಗುಜೆಗಳನ್ನ ಹೊಂದಿರುವಂತಹ ಈ ಗಿಡವನ್ನ ಉದ್ಯಾನವನಗಳಲ್ಲಿ ಅಲಂಕಾರಕ್ಕೆ ಅಂತ ಬೆಳೆಸ್ತಾರೆ ಈ ಸುಂದರವಾದ ಹೂಗಳು ತೋಟದ ಶೋಭೆಯನ್ನ ಹೆಚ್ಚಿಸಿದ್ರೆ ಈ ಗಿಡದ ಎಲೆಗಳು ನಿಮ್ಮ ಚರ್ಮಕ್ಕೆ ಹೊಸ ಮೆರಗನ್ನು ನೀಡುತ್ತೆ ದೊಡ್ಡ ತಕೆ ವಿಶೇಷವಾಗಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುವುದಕ್ಕೆ ಹಾಗೆ ಚರ್ಮದಲ್ಲಿ ಬರ್ತಕ್ಕಂಥ ಚರ್ಮದ ಸೌಂದರ್ಯವನ್ನ ಹಾಲ್ ಮಾಡತಕ್ಕಂಥ ವಿಕಾರಗಳ ವ್ಯಾಧಿಯಲ್ಲಿ ಇದನ್ನು ಉಪಯೋಗ ಮಾಡಿಕೊಳ್ಳಬಹುದು ಈ ದೊಡ್ಡಚೆಷವಾಗಿ ಹುಳಕಡ್ಡಿ ಅಥವಾ ರಿಂಗ್ ವಂ ಅಂತ ಏನು ಕರಿತೀರಿ ಈ ವ್ಯಾಧಿಯಲ್ಲಿ ಉಪಯೋಗ ಮಾಡ್ಕೊಳ್ಬಹುದು ಹುಳ್ಕಡ್ಡಿ ಹುಳಕಡ್ಡಿ ಇದರಲ್ಲಿ ಅದಕ್ಕೆ ಇಂಗ್ಲಿಷ್ ನಲ್ಲಿ ರಿಂಗ್ ವಂ ಪ್ಲಾಂಟ್ ಅಂತಾನೆ ಅದಕ್ಕೆ ಹೆಸರು ಸಂಸ್ಕೃತದಲ್ಲೂ ಕೂಡ ಅದಕ್ಕೆ ದುಗ್ನ ಅಂತಾನೆ ಕರೀತಾರೆ ಹುಳ್ಕಡ್ಡಿ ಈ ಇದರ ಎಲೆಗಳನ್ನ ಮೊಸರಿನಲ್ಲಿ ಅರಿದು ಹಚ್ಕೊಳ್ಳೋದ್ರಿಂದ ಆ ಕಂಡು ಯಾವ ಭಾಗ ಇನ್ಫೆಕ್ಟ್ ಆಗಿರುತ್ತೆ ಯಾವ ಭಾಗದಲ್ಲಿ ವ್ಯಾಧಿ ಉತ್ಪನ್ನ ಆಗಿರುತ್ತೆ ಆ ಭಾಗದಲ್ಲಿ ಹಚ್ಚಕೊಳ್ಳೋದ್ರಿಂದ ಕಡತಾನು ಕಮ್ಮಿ ಆಗುತ್ತೆ ಹಾಗೂ ವ್ಯಾಧಿ ಕೂಡ ನಿವಾರಣೆ ಆಮೇಲೆ ಅರಿಶಿಣ ಸೇರಿಸಿ ಎಲೆಗಳನ್ನ ಅರದು ಹಚ್ಚಕೊಳ್ಳೋದ್ರಿಂದ ಚರ್ಮದ ಕಾಂತಿ ವೃದ್ಧಿ ಆಗುತ್ತೆ ದೊಡ್ಡ ಚಕಚೆ ಎರೆಗಳು ಅದರ ಜೊತೆಗೆ ಸೇರಿಸಿ ಅರದು ಲೇಪ ಮಾಡಿಕೊಳ್ಳೋದ್ರಿಂದ ಚರ್ಮದ ಕಾಂತಿ ವೃದ್ಧಿ ಆಗುತ್ತೆ ನಿಂಬೆಹಣ್ಣಿನ ರಸ ಸೇರಿಸಿ ಪಟಿಕ ಚೂರ್ಣ ಪಟಿಕ ಅಂದ್ರೆ ಅಲಂ ಅಲಂ ಅಂದ್ರೆ ನೀರನ್ನು ಶುದ್ಧಿ ಮಾಡೋದಕ್ಕೆ ಉಪಯೋಗ ಮಾಡ್ತಾರೆ ಅದನ್ನು ಸೇರಿಸಿ ಉಪಯೋಗ ಮಾಡೋದ್ರಿಂದ ಅನೇಕ ಸಾಮಾನ್ಯ ಚರ್ಮ ವಿಕಾರಗಳು ನಿವಾರಣೆ ಆಗುತ್ತೆ ದೊಡ್ಡ ಚೆಲೆಗಳನ್ನ ಕಷಾಯ ಮಾಡಿ ಆ ಕಷಾಯದಿಂದ ಬಾಯಿಯನ್ನ ತೊಳ್ಕೊಳ್ಳೋದ್ರಿಂದ ಅಂದ್ರೆ ಗಾರ್ಗ್ಲಿಂಗ್ ಮಾಡೋದ್ರಿಂದ ಬಾಯಿ ಹುಣ್ಣು ಕೂಡ ನಿವಾರಣೆ ಆಗುತ್ತೆ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಸ್ಥೂಲಕಾಯಣದ ವ್ಯಕ್ತಿ ಯಾರು ಅನ್ನೋದು ನಿಮಗೆ ಗೊತ್ತೇನು ಈ ಗೌರವ ಸಲ್ಲೋದು ಅಮೆರಿಕದ ಫ್ರಾನ್ಸಿಸ್ ಡೇಟನ್ ಅನ್ನೋನಿಗೆ ಈತನ ಭಾರ ಎಂಟು ನೂರ ಎಂಬತ್ತು ಪೌಂಡ್ಗಳು ಈ ವ್ಯಕ್ತಿ ಎಂಥ ಸ್ಥೂಲಕಾಯ ಅಂತ ಹೇಳಿದ್ರೆ ಕಳೆದ ಬಾರಿ ಆತ ಹಾಸ್ಗೆ ಬಿಟ್ಟು ಎದ್ದದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವರ್ಷಗಳ ಹಿಂದೆ ಅವನ ಕಾಲುಗಳಿಗೆ ಅವನನ್ನು ಹೋರುವಂತಹ ಶಕ್ತಿ ಇಲ್ಲ ಇದು ಒಂದು ವೈಪರೀತ್ಯ ನಿಜ ಆದರೆ ಈ ಮಟ್ಟವನ್ನು ಮುಟ್ಟದಿದ್ರೂ ನಮ್ಮಲ್ಲಿ ಕೂಡ ಅನೇಕ ಸ್ಥೂಲಕಾಯರಿದ್ದಾರೆ ಬೇಡದ ಭಾಗಗಳಲ್ಲಿ ಸಂಗ್ರಹವಾಗುವಂತಹ ಕೊಬ್ಬು ದೇಹದ ಸೌಂದರ್ಯವನ್ನ ಕೆಡಿಸುತ್ತೆ ಇದರ ಅರಿವಿರೋ ಈ ಜನ ಸಣ್ಣದಾಗೋದಕ್ಕೆ ಮಾಡದೇ ಇರುವಂತಹ ಪ್ರಯತ್ನಗಳೇ ಇಲ್ಲ ಹೀಗಿರಬೇಕಾದ್ರೆ ನಿಂಬೆ ಈ ಕೆಲಸವನ್ನ ಯಶಸ್ವಿಯಾಗಿ ಮಾಡುತ್ತೆ ಅಂತ ಡಾಕ್ಟರ್ ವಸಂತ ಅವರು ಹೇಳಿದಾಗ ನಮಗೆ ನಂಬೋದಿಕ್ಕೆ ಆಗ್ಲಿಲ್ಲ ನಿಂಬೆ ನಾವು ಆಹಾರದಲ್ಲಿ ಎಷ್ಟು ಸಾಮಾನ್ಯವಾಗಿ ಬಳಸ್ತೀವಿ ಅಂತ ಹೇಳಿದ್ರೆ ಅದಕ್ಕಿರುವಂತಹ ಅನೇಕ ಔಷಧ ಗುಣಗಳು ನಮ್ಮ ಗಮನಕ್ಕೆ ಬರೋದೇ ಇಲ್ಲ ಬಹುಶಃ ಈ ಟಾನಿಕ್ಸ್ ಅಥವಾ ಹೆಪಟೈಸರ್ಸ್ ಅಥವಾ ಅಗ್ನಿವರ್ಧಕ ರುಚಿಯ ಅಂತ ನಾವೇನು ಕರಿತೀವಿ ಅಂತಹ ದ್ರವ್ಯಗಳಲ್ಲಿ ಉಪ್ಪಿನಕಾಯಿ ಯಾರಿಗೂ ಗೊತ್ತಿಲ್ಲದೇ ಇಲ್ಲ ಬಹುಶಃ ಹಸುವೆ ಇಲ್ಲೇ ಇದ್ದವರಿಗೂ ಕೂಡ ನಿಂಬೆಕಾಯಿ ಉಪ್ಪಿನಕಾಯಿ ಅಂತ ಹೇಳಿದ ತಕ್ಷಣ ಹಸುವೆ ಆಗೋದು ಎಲ್ಲರಿಗೂ ಗೊತ್ತು ಬಹುಶಃ ಅದರ ಪರಿಮಳ ಆಗಿರಬಹುದು ಅಥವಾ ಅದರಲ್ಲಿ ಇರ್ತಕ್ಕಂಥ ಒಂದು ಉಡನಶೀಲ ತೈಲದ ಪರಿಣಾಮ ಇರಬಹುದು ಅದರಿಂದ ಇದು ಒಳ್ಳೆ ಅಗ್ನಿವರ್ಧಕ ಹಸುವೇನು ಹೆಚ್ಚುತ್ತೆ ಅಷ್ಟೇ ಅಲ್ಲ ಒಳ್ಳೆ ಕ್ರಿಮಿಗ್ನ ಕೂಡ ಈ ಹುಳಿ ರಸ ಯಾರಿಗೂ ಗೊತ್ತಿಲ್ಲ ನಿಂಬೆಹಣ್ಣಲ್ಲಿ ಇರೋದು ಅದರಲ್ಲಿರ್ತಕ್ಕಂಥ ಆಸಿದ್ ಏನಿದೆ ಈ ಶರೀರದಲ್ಲಿರ್ತಕ್ಕಂಥ ವಿಷ ಪದಾರ್ಥಗಳನ್ನ ಕರಗಿಸ್ಬಿಡುತ್ತೆ ಅಷ್ಟೇ ಅಲ್ಲ ಕೊಬ್ಬನ್ನು ಕೂಡ ಸುಲಭವಾಗಿ ಕರಗಿಸುವಂತ ನೈಸರ್ಗಿಕ ದ್ರವ್ಯಗಳಲ್ಲಿ ಈ ನಿಂಬೆಹಣ್ಣು ಬಹಳ ಉತ್ಕೃಷ್ಟವಾದ್ದು ಈ ನಿಂಬೆಹಣ್ಣು ಕ್ರಿಮಿಗ್ನಾಗಿ ಕೂಡ ಕಾರ್ಯವನ್ನು ಮಾಡುತ್ತೆ ಕ್ರಿಮಿ ಇದು ಬಾಹ್ಯವಾಗಿ ನೀವೇನು ಏನು ಕೂರೆ ಅಂತ ಹೇಳ್ತೀರಿ ಅಥವಾ ಚರ್ಮದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಕ್ರಿಮಿಗಳಾಗಲಿ ಅಥವಾ ಇಂಥದ್ರಲ್ಲಿ ಜಂತು ಹುಳುಗಳು ಅಂತ ನಾವೇನು ಕರಿತೀವಿ ಅದನ್ನು ಕೂಡ ಇಲ್ಲದ ಹಾಗೆ ಮಾಡುವಂಥ ಒಂದು ಶಕ್ತಿ ಇದಕ್ಕಿದೆ ಅದಲ್ಲದೆ ಇದರಲ್ಲಿರ್ತಕ್ಕಂಥ ಆಸಿಡ್ ಏನಿದೆ ಈ ಆಕಸ್ಮಿಕ ಆಹಾರವನ್ನು ಸೇವನೆ ಮಾಡುವಾಗ ಅದರಲ್ಲೂ ಮಾಂಸಾಹಾರಿಗಳು ಈ ಮೀನು ಏನಾದರೂ ತಿಂದರೆ ಮೂಳೆ ಏನಾದರೂ ಗಂಟಲಲ್ಲಿ ಸಿಕ್ಕಾಕೊಂಡ್ರೆ ಈ ನಿಂಬೆಹಣ್ಣಿನ ರಸಾನ ಚೂ ಮಾಡೋದ್ರಿಂದ ಅಂದರೆ ಸೀಪೋದ್ರಿಂದ ಅದನ್ನು ಕರಗಿಸುವ ಶಕ್ತಿ ನಿಂಬೆಹಣ್ಣಿಗೆ ಅದಕ್ಕೆ ವಿಶೇಷವಾಗಿ ಈ ಸೇವನೆ ಮಾಡುವಾಗ ನಿಂಬೆಹಣ್ಣನ ಜೊತೆಗೆ ಒಂದು ಇಡಲೇ ಬೇಕಾದಂತಹ ಒಂದು ವಸ್ತುವಾಗಿ ಇಟ್ಟಿರ್ತಾರೆ ಹ್ಮ್ ಹ್ಮ್ ಇದನ್ನ ಕೇವಲ ನಾವು ಆಹಾರದಲ್ಲಿ ಬಳಕೆ ಮಾಡಿದ್ರೆ ಸಾಕು ಅಥವಾ ಯಾವ್ದಾದ್ರು ವಿಶೇಷ ಸಂದರ್ಭಗಳಲ್ಲಿ ಯಾವ್ದನ್ನ ತೊಂದರೆಗಳಿಗೆ ಅಂತ ಬಳಸ್ತಕ್ಕಂತಹ ಪದ್ಧತಿ ಕೂಡ ಇದೆಯಾ ಅನೇಕ ತೊಂದರೆಗಳಲ್ಲಿ ಇದನ್ನು ಉಪಯೋಗ ಮಾಡಿಕೊಳ್ಬಹುದು ಅದರಲ್ಲೂ ಈ ಜೇನು ತುಪ್ಪದ ಜೊತೆಗೆ ನಿಂಬೆ ರಸವನ್ನು ಸೇರಿಸಿದ್ರೆ ಅಮೃತಪ್ರದ ಇದನ್ನು ಯಾಕೆ ಹೀಗೆ ನಾನು ಹೇಳ್ತೇನೆ ಅಂದರೆ ಈ ನಮ್ಮ ಶರೀರದಲ್ಲಿ ಜೈವಿಕ ರಸ ಅಂತ ನಾವೇನು ಕರಿತೀವಿ ರಕ್ತ ಈ ರಕ್ತದಲ್ಲಿ ಇರ್ತಕ್ಕಂಥ ಕೆಂಪು ರಕ್ತ ಕಣಗಳಿದೆಲ್ಲ ಆ ಕೆಂಪು ಬಣ್ಣ ಉತ್ಪನ್ನ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಹೆಮೋಗ್ಲೋಬಿನ್ ಅವಶ್ಯವಾದಂಥ ದ್ರವ್ಯ ಅಂದರೆ ಕಬ್ಬಿಣ ಈ ಬರೀ ಕಬ್ಬಿಣ ತಗೊಂಡ್ರೆ ಸಾಲದು ಈ ಕಬ್ಬಿಣವನ್ನು ಹೀರಿಕೊಂಡು ಅದನ್ನು ಶೋಷಣೆ ಮಾಡಿ ಮತ್ತೆ ವಿತರಣೆ ಮಾಡೋತಕ್ಕಂಥ ಜೈವಿಕ ರಸಾಯನ ಕ್ರಿಯೆಯನ್ನು ಮಾಡೋದಕ್ಕೆ ಈ ಸಿ ಜೀವಸತ್ವ ಅತ್ಯಂತ ಅವಶ್ಯಕ ಇಲ್ಲಿ ಏನಾಗಿದೆ ಈ ಜೇನುತುಪ್ಪದಲ್ಲಿ ನೈಸರ್ಗಿಕವಾಗಿ ನಮಗೆ ಬೇಕಾದಂತ ರೂಪದಲ್ಲಿ ಕಬ್ಬಿಣದ ಅಂಶ ಇದೆ ಆದರೆ ಬರೀ ಜೇನುತುಪ್ಪ ತಗೊಂಡ್ರೆ ಅಷ್ಟೇ ಸಾಲದು ಅದನ್ನು ಶೋಷಣೆ ಮಾಡಿ ಮತ್ತೆ ಉಪಯೋಗ ಜೈವಿಕ ರಸಾಯನ ಕ್ರಿಯೆ ಆಗಬೇಕಾದ್ರೆ ಸಿ ಜೀವಸತ್ವ ಬೇಕು ಅದಕ್ಕೆ ನಿಂಬೆ ಹಣ್ಣು ದ್ರವ್ಯ ಇದೆರಡನ್ನ ಸೇರಿಸಿ ಉಪಯೋಗ ಮಾಡಿದ್ರೆ ಈ ನಮ್ಮ ದಿನ ಬಳಿಕೆಗೆ ಬೇಕಾದಂತ ರಕ್ತದಲ್ಲಿ ಎಷ್ಟು ಕಬ್ಬಿಣ ಮತ್ತು ಸಿ ಜೀವಿಸತ್ವ ಬೇಕೋ ಅಷ್ಟೇ ಅಮೃತಪ್ರದ ಅಂತ ಹೇಳ್ತೇನೆ ಸ್ಥೂಲಕಾಯರಾಗಿದ್ರೆ ಖಾಲಿ ಹೊಟ್ಟೆನ ತಗೊಂಡ್ರೆ ಹೆಚ್ಚು ಲಾಭ ಈ ಕಡೆಗೆ ರಕ್ತವೂ ವೃದ್ಧಿ ಆಗುತ್ತೆ ಈ ನಿಧಾನವಾಗಿ ಸಂಚಯವಾಗಿರ್ತಕ್ಕಂಥ ಕೊಬ್ಬು ಕೂಡ ಕರ್ಕೊಂಡು ಹೋಗುತ್ತೆ ಬಹಳ ಚೆನ್ನಾಗಿದೆ ಸೌಂದರ್ಯ ಆರೋಗ್ಯದಲ್ಲಿ ಇನ್ನೂ ಒಂದು ಸೂತ್ರದಲ್ಲಿ ನಂಬಿಕೆ ಇರ್ತಕ್ಕಂತ ವ್ಯಕ್ತಿ ನಾನು ಈ ನಿಂಬೆ ಹಣ್ಣು ಎಲ್ಲ ಶರೀರದ ಎಲ್ಲ ಸಂಸ್ಥಾನದ ಕಾರ್ಯ ಮಾಡುದು ಇಂತ ಸಂಸ್ಥಾನ ಅಂತ ಇಲ್ಲ ಅದು ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಶ್ವನಸನ ಸಂಸ್ಥಾನ ಉಸಿರಾಡುವ ಕ್ರಿಯೆ ಅಂತ ನೀವು ಅಂದ್ಕೊಳ್ಬೋದು ಪಚನ ಸಂಸ್ಥಾನ ಡೈಜೆಸ್ಟಿವ್ ಸಿಸ್ಟಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆಂದರೆ ನಮ್ಮ ಆಹಾರ ಪಚನ ಆಗಿ ಅಬ್ಸಾರ್ಬ್ಷನ್ ಆಗಿ ಅಸ್ಯಮುಲೇಷನ್ ಆಗಿ ಎಲ್ಲದಕ್ಕೆ ಸೂತ್ರವಾಗಿ ಮುಖ್ಯವಾಗಿರ್ತಕ್ಕಂಥದ್ದು ಪಚನ ಸಂಸ್ಥಾನ ಅದರ ಮೇಲೆ ವಿಶೇಷವಾಗಿ ಕಾರ್ಯ ಮಾಡ್ತಕ್ಕಂಥ ಈ ನಿಂಬೆಹಣ್ಣು ಅಷ್ಟೇ ಅಲ್ಲ ಇತರ ಎಲ್ಲ ಸಂಸ್ಥಾನಗಳ ಮೇಲೂ ಕೂಡ ಈವನ್ ಮೂತ್ರಲ್ಲ ಅಂದರೆ ನೀವು ಈ ಟಾಕ್ಸಿಕ್ ಸಬ್ಸ್ಟೆನ್ಸ್ ಶರೀರದಲ್ಲಿ ವಿಷವಸ್ತುಗಳನ್ನು ಹೊರಹಾಕುವಂಥ ಒಂದು ಕ್ರಿಯೆ ಈ ಮೂತ್ರ ನಿರ್ವಹಿಸುತ್ತೆ ಅದರಲ್ಲಿ ವಿಶೇಷವಾಗಿ ಇದು ಮೂತ್ರವನ್ನ ಹೊರಹಾಕೋದಲ್ಲದೆ ಟಾಕ್ಸಿಸಿಟಿ ಕೂಡ ಕಮ್ಮಿ ಮಾಡುತ್ತೆ ಆ ಸಂಸ್ಥಾನದಲ್ಲಿ ಕೂಡ ಇದು ಬಹಳ ವಿಶೇಷವಾಗಿ ಕಾರ್ಯವನ್ನು ಮಾಡುತ್ತೆ ಅದಲ್ಲದೆ ಅನೇಕ ವ್ಯಾಧಿಗಳಲ್ಲಿ ಕೂಡ ಇದನ್ನು ನಾವು ಉಪಯೋಗ ಮಾಡಿಕೊಳ್ಬಹುದು ಸೊ ಈ ಎಲ್ಲಾ ಸಂಸ್ಥಾನಗಳ ಮೇಲೆ ಮಾಡುವುದರಿಂದ ನಮ್ಮ ಆರೋಗ್ಯವನ್ನ ಸ್ಥಿರವಾಗಿ ಇಡೋದಕ್ಕೆ ಸಹಾಯ ಮಾಡತಕ್ಕಂತಹ ಇದು ಒಂದು ಆ ರೀತಿಯಲ್ಲಿ ಇದು ಸೌಂದರ್ಯ ಸಾಧಕಗಳಲ್ಲಿ ಒಂದು ಇನ್ನೊಂದು ವಿಶೇಷವಾಗಿ ಶರೀರದಲ್ಲಿ ಬೇಡವಾದ ಕೊಬ್ಬು ಸೇರುವುದರಿಂದ ಸೌಂದರ್ಯ ಹಾಳಾಗುತ್ತೆ ಈ ದ್ರವ್ಯ ನಿಧಾನವಾಗಿ ಅಂದರೆ ಬೇಡದ ಕಡೆಯಲ್ಲಿ ಇರತಕ್ಕಂಥ ಕೊಬ್ಬನ್ನು ಕರಗಿಸ್ತಾ ಹೋಗೋದ್ರಿಂದ ಆ ರೀತಿಯೂ ಇದು ಸೌಂದರ್ಯವರ್ಧಕವಾಗಿ ಕೆಲಸ ಮಾಡುತ್ತೆ ಅಲ್ಲದೆ ಈ ನಿಂಬೆಹಣ್ಣನ್ನು ಉಪಯೋಗ ಮಾಡೋದ್ರಿಂದ ಶರೀರದಲ್ಲಿ ಇರ್ತಕ್ಕಂಥ ಕೊಳೆ ಬೇರೆ ಯಾವುದೇ ಶ್ಯಾಂಪು ಅಥವಾ ಇನ್ನೇದೋ ಹಾಕಿ ಕ್ಲಿನಿಕಲ್ ಕ್ಲೀನಿಂಗ್ ಅಂತ ಏನು ಕರಿತೀವಿ ಸಾರಿ ಕೆಮಿಕಲ್ ಕ್ಲೀನಿಂಗ್ ಅಂತ ಏನು ಕರಿತೇವೆ ಅದಕ್ಕಿಂತ ವಿಶೇಷವಾಗಿ ನಿಸರ್ಗದತ್ತವಾಗಿರ್ತಕ್ಕಂಥ ಶೋಧನ ದ್ರವ್ಯಗಳು ಮತ್ತೆ ಶುದ್ಧಿ ಮಾಡತಕ್ಕಂಥ ದ್ರವ್ಯಗಳಲ್ಲಿ ಈ ನಿಂಬೆಹಣ್ಣು ಒಂದು ಇದನ್ನ ಹಾಕಿ ಸ್ನಾನ ಮಾಡಿದ್ರೆ ಚರ್ಮದಲ್ಲಿ ಹೊಳಪಿರುತ್ತೆ ಸ್ನಾನ ಮಾಡಿದ ನಂತರ ಕೊನೆಯಲ್ಲಿ ತಲೆ ತೊಳೆಯುವಾಗ ಆ ಸ್ವಲ್ಪ ನೀರಿಗೆ ನಿಂಬೆಹಣ್ಣಿನ ರಸ ಹಾಕಿ ಕೂದಲನ್ನ ತೊಳಕೊಳ್ಳೋದ್ರಿಂದ ಕೂದಲು ಬಹಳ ಕಾಲ ಹೊಳಪಳ್ಳಿರುತ್ತೆ ಅದಲ್ಲದೆ ಈ ಚಳಿಗಾಲದಲ್ಲಿ ಏನು ಒಂದು ಚರ್ಮದಲ್ಲಿ ಬಿರುಕುಗಳು ಉತ್ಪನ್ನ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಹಾಲಿನ ಕೆನೆಗೆ ರಸ ಒಂದು ನಾಲ್ಕು ತೊಟ್ಟು ಗ್ಲೀಝ್ರೀನ್ ಒಂದೆರಡು ಮೂರು ತೊಟ್ಟು ಗುಲಾಬಿ ಜಲ ದಟ್ ಈಸ್ ರೋಸ್ ವಾಟರ್ ಸೇರಿಸಿ ಅದನ್ನು ಲೇಪ ಮಾಡಿಕೊಳ್ಳೋದ್ರಿಂದ ಬೇರೆ ಯಾವುದೇ ಬಹಳ ಬೆಲೆವೆ ಇರ್ತಕ್ಕಂಥ ಕೋಲ್ಡ್ ಕ್ರೀಮ್ ಅಂತ ನಾವೇನು ಕರಿತೀವಿ ಅದನ್ನೆಲ್ಲ ಆಚೆಗಿಟ್ಟು ಇದನ್ನು ಉಪಯೋಗ ಮಾಡೋದರಿಂದ ಚರ್ಮಕ್ಕೆ ತನ್ನ ಸಹಜವಾದಂಥ ವರ್ಣ ಮತ್ತು ಸೌಂದರ್ಯ ಕಳೆ ಇರುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ದೊಡ್ಡ ಪತ್ರೆ ಪುದೀನಾ ನುಗ್ಗೆ ದೊಡ್ಡ ತಗಜೆ ಮತ್ತು ನಿಂಬೆ ಈ ಐದು ಸಸ್ಯಗಳ ಔಷಧ ಗುಣಗಳು ಮತ್ತು ಅವುಗಳನ್ನು ಬಳಸುವ ವಿಧಾನವನ್ನ ಪರಿಚಯ ಮಾಡಿಕೊಂಡಿರಿ ನಮ್ಮ ಮುಂದಿನ ಕಾರ್ಯಕ್ರಮದ ಸಸ್ಯಗಳೆಂದರೆ ಪುನರ್ನವ ಭೃಂಗರಾಜ ಒಂದೆಲಗ ಶುಂಠಿ ಮತ್ತು ಬಾಳೆ ಅವಶಕ್ತಿಯ ವಿಶ್ವರೋ ಪ್ರಾಣಿ ಸಂಕುಲ ನಿರ್ಧಿ ಸಹಜ ಸುಂದರ ಸೃಷ್ಟಿ ಮಂದಿರ ಋತು ವಿಲಾಸ ಓಪನ್ ಶ್ರೋತೃಗಳೇ ಆರೋಗ್ಯದ ಮುಖ್ಯ ಲಕ್ಷಣಗಳೇನು ಅಂತ ನೀವು ಯಾವಾಗ್ಲಾದ್ರೂ ಯೋಚನೆ ಮಾಡಿದೀರ ರೋಗ ಇಲ್ಲದೇ ಇರೋದೇ ಆರೋಗ್ಯ ಅನ್ನೋದು ಸಾಮಾನ್ಯವಾದ ಭಾವನೆ ಬಹುಮಟ್ಟಿಗೆ ಇದು ಸರಿಯೂ ಹೌದು ಆದರೆ ಆರೋಗ್ಯದ ಲಕ್ಷಣಗಳು ಎದ್ದು ಕಾಣೋದಾದ್ರೂ ಎಲ್ಲಿ ಹೇಳಿ ಕಾಂತಿಯುತವಾದ ಕಣ್ಣು ಸ್ವಚ್ಛವಾದ ಚರ್ಮ ಹೊಳಪಿನ ಕೂದಲು ಈ ಮುಂತಾದವುಗಳಲ್ಲಿ ಹೌದು ತಾನೆ ಈ ಗುಣಗಳು ದೈವದತ್ತವಾದದ್ದು ಅನ್ನೋದು ಅನೇಕರ ಅಭಿಪ್ರಾಯ ಆದರೆ ಅದರ ಬದಲಿಗೆ ಈ ಗುಣಗಳು ನಿಸರ್ಗದತ್ತವಾದದ್ದು ಅಂದರೆ ನಿಸರ್ಗದತ್ತವಾದ ವಸ್ತುಗಳನ್ನ ಜಾಣತನದಿಂದ ಬಳಸಿದಾಗ ದೊರೆಯುವ ಸೂಕ್ತ ಪ್ರತಿಫಲ ಅಷ್ಟೇ ಇಂತಹ ವಸ್ತುಗಳಲ್ಲಿ ಔಷಧ ಸಸ್ಯಗಳಿಗೆ ಅತಿ ಹೆಚ್ಚಿನ ಮಹತ್ವವಿದೆ ಅನ್ನೋ ವಿಷಯ ನಮ್ಮ ಹಿಂದಿನ ಕಾರ್ಯಕ್ರಮಗಳಿಂದ ನಿಮಗೆ ಈಗಾಗಲೇ ತಿಳಿದಿರಬಹುದು ಇಂದಿನ ಕಾರ್ಯಕ್ರಮದಲ್ಲಿ ಇಂತಹ ಮತ್ತಷ್ಟು ಮಾಹಿತಿಯನ್ನ ನಿಮಗೆ ನಾವು ಕೊಡ್ತಾ ಇದ್ದೇವೆ ಸಹಜ ಸುಂದರ ಸೃಷ್ಟಿ ಮಂದಿರ ಋತುವಿಲಾಸವೋಡುಗಣ ಸೂರ್ಯ ಶರೀರಂ ಪುನರ್ನವಂ ಕರೋತಿ ಪುನರ್ನವ ಅಂತ ಒಂದು ಶ್ಲೋಕ ಇದೆ ಏನು ಹೀಗಂದ್ರೆ ಪುನರ್ನವ ಅನ್ನೋದು ಒಂದು ಸಸ್ಯದ ಹೆಸರು ಶರೀರದಲ್ಲಿ ಇರುವಂತಹ ರೋಗವನ್ನು ಹೊರಹಾಕಿ ಶಕ್ತಿ ಪುಷ್ಟಿಗಳನ್ನು ಹೆಚ್ಚಿಸಿ ಶರೀರವನ್ನು ಪುನಃ ಹೊಸದನ್ನಾಗಿ ಮಾಡೋದ್ರಿಂದ ಈ ಸಸ್ಯಕ್ಕೆ ಪುನರ್ನವ ಅಂತ ಕರೀತಾರೆ ಪುನರ್ನವ ಸಂಸ್ಕೃತದ ಹೆಸರು ಕನ್ನಡದಲ್ಲಿ ಇದನ್ನ ಕೊೆಗಿಡ ಅಂತಾರೆ ಗೊಣಜಾಲಿ ಸನಾಧಿಕ ನಡುಮುರುಕನ ಗಿಡ ಮುಂತಾದ ಹೆಸರುಗಳು ಕೂಡ ಇವೆ ಕೊಮ್ಮೆ ಗಿಡವನ್ನು ವಿಜ್ಞಾನಿಗಳು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ ಈ ಗಿಡದಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಕ್ಲೋರೈಡ್ ಮತ್ತು ಸಲ್ಫೇಟ್ಗಳಲ್ಲದೆ ಪುನರ್ನವೀನ್ ಅನ್ನೋ ಕಾರಿಕಾರಿ ಸತ್ವ ಅಥವಾ ಆಲ್ಕಲೈಡ್ ಇರುವುದು ತಿಳಿದು ಬಂದಿದೆ ಈ ಸಸ್ಯವನ್ನು ಬಳಸಬೇಕಾದ ಸಂದರ್ಭ ವಿಧಾನಗಳನ್ನು ಪರಿಚಯ ಮಾಡಿಕೊಡ್ತಾರೆ ಡಾ ವಿಆರ್ ಪದ್ಮನಾಭ ರಾವ್ ಈ ಅಪೂರ್ವ ಮೂಲಿಕೆಗೆ ತುಂಬ ಮುಖ್ಯವಾಗಿರ್ತಕ್ಕಂತಹ ಒಂದು ವೈದ್ಯಕೀಯ ಗುಣವಂದ್ರೆ ಇದು ಶರೀರದಲ್ಲಿ ಉಂಟಾಗತಕ್ಕಂತಹ ಊತ ವಿಕಾರಗಳಿಗೆ ಈ ಊತ ವಿಕಾರ ಯಾವುದೇ ಕಾರಣದಿಂದ ಅದು ಬರಬಹುದು ರಕ್ತದಲ್ಲಿ ಇವಾಗ ಶರೀರದಲ್ಲಿ ರಕ್ತ ಕಡಿಮೆಯಾಗಿ ಅದರಿಂದ ಊತ ಬರ್ಬೋದು ಅಥವಾ ಹೊಟ್ಟೆನಲ್ಲಿ ಅಂದರೆ ಉದರದಲ್ಲಿ ಜಲ ಸೇರಿ ಅಂದರೆ ನೀರು ಸೇರಿಕೊಂಡು ಜಲೋದರ ಅಂತಕ್ಕಂತಹ ಕಾಯಿಲೆ ಆಗ್ಬೋದು ಇದು ವೃಕ್ಕದ ವಿಕಾರದಿಂದ ಬರ್ಬೋದು ಇಲ್ಲ ಯಕೃತ್ತಿನ ವಿಕಾರದಿಂದ ಬರ್ಬೋದು ಅಥವಾ ಹೃದಯದ ವಿಕಾರದಿಂದ ಬರಬಹುದು ಅಥವಾ ಶರೀರ ಇಡೀ ವ್ಯಾಪಿಸ್ಕೊಳ್ತಕ್ಕಂತಹ ಹೃದಯದ ವಿಕಾರದಿಂದ ಉಂಟಾಗ್ತಕ್ಕಂಥ ಊತ ಆಗ್ಬೋದು ಸೊ ಯಾವುದೇ ಕಾರಣದಿಂದ ಉಂಟಾಗ್ತಕ್ಕಂತಹ ಊತಗಳಲ್ಲಿ ಇದನ್ನು ಉಪಯೋಗಿಸಿದ್ರೆ ಆ ಊತ ತಹಬಂದಿಗೆ ಬರುತ್ತೆ ಇದನ್ನು ಬಳಸಬೇಕಾಗಿರೋರು ಸಾಮಾನ್ಯವಾಗಿ ಈ ಬೇರನ್ನು ಜಜ್ಜಿ ಅದರಿಂದ ಬರ್ತಕ್ಕಂಥ ರಸವನ್ನ ಸುಮಾರು ಎರಡರಿಂದ ಮೂರು ಚಮಚದಷ್ಟು ಪ್ರಮಾಣದಲ್ಲಿ ದಿವಸಕ್ಕೆ ಎರಡಾವರ್ತಿ ಅಥವಾ ಮೂರಾವರ್ತಿ ಸೇವಿಸಬೇಕು ಈ ರೀತಿ ಮಾಡೋದರಿಂದ ಮೂತ್ರ ಜಾಸ್ತಿ ಹೋಗುತ್ತೆ ಹೋಗಿ ಊತ ತಗ್ಗತ್ತೆ ಈ ಪುನರ್ನವದ ಒಂದು ವಿಶೇಷತೆ ಏನಂದರೆ ಇದು ಮೂತ್ರ ಜಾಸ್ತಿ ಹೋಗಬೇಕಾದ್ರೆ ಇದು ವೃಕ್ಕಗಳ ಮೇಲೆ ಹೆಚ್ಚಿನ ಕಾರ್ಯಭಾರವನ್ನು ಹಾಕೋದಿಲ್ಲ ಯಾಕಂದ್ರೆ ಮೂತ್ರ ಹೋಗಬೇಕಾದ್ರೆ ವೃಕ್ಷಗಳ ಮುಖಾಂತರವೇ ಹೋಗಬೇಕಾಗುತ್ತೆ ವೃಕ್ಕಗಳು ಅಂತ ಹೇಳಿದ್ರೆ ಕಿಡ್ನೀಸ್ ಸೊ ಈ ಕಿಡ್ನಿಗಳಿಗೆ ಅದು ಹೆಚ್ಚಿನ ಒಂದು ಕಾರ್ಯಭಾರವನ್ನು ಉಂಟು ಇದು ಮೂತ್ರವನ್ನು ಹೊರಗಡೆ ಹಾಕಿ ಊತವನ್ನು ತಗ್ಸುತ್ತೆ ಇದು ಪುನರ್ನವದ ಒಂದು ವಿಶೇಷತೆ ಹಾಗೇನೆ ಊತವಿರತಕ್ಕಂತಹ ಜಾಗದ ಮೇಲೆ ಪುನರ್ನವದ ಬೇರನ್ನು ಚೆನ್ನಾಗಿ ತೆಗೆಯ್ದುಕೊಂಡು ಗಂಧ ಥರ ಮಾಡಿಕೊಂಡು ಅದನ್ನು ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಊತ ಇರತಕ್ಕಂಥ ಜಾಗದ ಮೇಲೆ ಹಚ್ಚಿದ್ರೆ ಊತ ಕೂಡ ತಗ್ಗತ್ತೆ ಈ ಕೆಮ್ಮು ದಮ್ಮು ಇರ್ತಕ್ಕಂಥ ಆಸ್ತಮಾ ಕಾಯಿಲೆಯಲ್ಲಿ ಇದರ ಬೇರಿನ ಚೂರ್ಣವಾದರೆ ಅರ್ಧ ಚಮಚ ಇಲ್ಲ ಬೇರಿನ ರಸವಾದರೆ ಎರಡು ಚಮಚ ಪ್ರಮಾಣದಲ್ಲಿ ಸ್ವಲ್ಪ ಶುಂಠಿ ರಸ ಜೊತೆ ಬೆರೆಸಿಬಿಟ್ಟು ಇದನ್ನು ಬಳಸಬೇಕಾಗತ್ತೆ ಒಂದು ವೇಳೆ ಇದನ್ನೇನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ದೆ ಆದರೆ ಅದು ವಾಂತಿ ಆಗುತ್ತೆ ಆಮೇಲೆ ಇದೇ ರೀತಿ ಈ ಈ ಬೇರಿನ ರಸವನ್ನಾಗಲಿ ಅಥವಾ ಅದರ ಚೂರ್ಣವನ್ನಾಗಲಿ ಈ ಹೃದ್ರೋಗದಿಂದ ಅಂದರೆ ಹೃದಯದ ಕಾಯಿಲೆಗಳಿದ್ದು ಬರ್ತಕ್ಕಂಥ ಉಬ್ಬಿಸುತ್ತಲೂ ಸಹ ಇದನ್ನು ಬಳಸ್ಬೋದಾಗಿದೆ ಇದರ ಎಲೆಯ ರಸವನ್ನು ಸುಮಾರು ಒಂದರಿಂದ ಎರಡು ತೊಲೆ ಪ್ರಮಾಣದಲ್ಲಿ ಈ ಜಾಂಡೀಸ್ ಅಥವಾ ಅರಶಿಣ ಮಂಡಿಗೆ ಏನು ಹೇಳ್ತೀವಿ ಅಂಥ ಕಾಯಿಲೆಯಲ್ಲಿ ಇದನ್ನು ಬಳಸಬಹುದು ಹಾಗೂ ಈ ಕಣ್ನೋನಲ್ಲಿ ಇದರ ಎಲೆ ರಸಕ್ಕೆ ಅಷ್ಟೇ ಪ್ರಮಾಣದಷ್ಟು ಜೇನುತುಪ್ಪ ಬೆರೆಸಿ ಕಣ್ಣಿಗೆ ಬಿಟ್ಟುಕೊಳ್ಳೋದ್ರಿಂದ ಪ್ರಯೋಜನಕಾರಿಯಾಗಿದೆ ಇದರ ಬೇರಿನ ಚೂರ್ಣವನ್ನು ಕಾಲು ಚಮಚ ಪ್ರಮಾಣದಲ್ಲಿ ಜೇನುತುಪ್ಪದೊಡನೆ ಪ್ರತಿ ದಿವಸ ಸೇವಿಸುವುದು ತಾನಿಕ್ ತರಹೆ ಶರೀರಕ್ಕೆ ಬಲಶಕ್ತಿ ಆರೋಗ್ಯಗಳನ್ನು ತುಂಬುತ್ತದೆ ನರೆತ ಕೂದಲು ವೃದ್ಧಾಪ್ಯದ ಲಕ್ಷಣ ಅನ್ನೋದು ಸಾಮಾನ್ಯವಾದ ಭಾವನೆ ಆದರೆ ಯೌವನದಲ್ಲೇ ಕೂದಲು ನರೆತ್ರೆ ಬಹಳ ಕಸುವಾಗುತ್ತಲ್ವಾ ಆರೋಗ್ಯಪೂರ್ಣವಾದ ಒತ್ತಾದ ಕಪ್ಪಾದ ಉದ್ದವಾದ ಕೂದಲು ಯಾರಿಗ ಬೇಡ ಹೇಳಿ ಈ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಒಂದು ವಿಶಿಷ್ಟವಾದ ಸಸ್ಯ ಇದೆ ಅಂತ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗಬಹುದಲ್ವಾ ಅದೇ ಗರುಗದ ಸೊಪ್ಪು ಭೃಂಗರಾಜ ಕೇಶರಾಜ ಅಂತ ಕೂಡ ಅದನ್ನು ಕರೀತಾರೆ ಕೂದಲನ್ನ ಉತ್ತಮವಾಗಿ ಇಡೋದ್ರ ಜೊತೆಗೆ ಈ ಸೊಪ್ಪು ಕಫ ಮತ್ತು ವಾತ ಸಂಬಂಧ ತೊಂದರೆಗಳನ್ನು ಕೂಡ ನಿವಾರಿಸುತ್ತೆ ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ ಕೆಮ್ಮು ದಮ್ಮು ವಾಯುನೋವು ಮತ್ತು ರಕ್ತಹೀನತೆಗಳಲ್ಲಿ ಹೆಚ್ಚಿನ ಪರಿಣಾಮ ಬೀರುತ್ತೆ ಇದರ ಬಗ್ಗೆ ತಿಳಿಸಿಕೊಡ್ತಾರೆ ಡಾಕ್ಟರ್ ಟಿ ಆರ್ ಆನಂದ್ ಇದು ಒಂದು ಚಿಕ್ಕ ಗಿಡ ಆದ್ದರಿಂದ ನೆಲದಲ್ಲೇ ವಿಶೇಷವಾಗಿ ಹರಡತಕ್ಕಂಥದ್ದು ಒಂದಡಿ ಮೇಲೆ ಸಾಮಾನ್ಯವಾಗಿ ಒಂದೊಂದುವರೆ ಮೇಲೆ ಬೆಳೆಯುವುದಿಲ್ಲ ಇದು ಇದನ್ನ ಬೇರು ಸಮೇತ ಇಲ್ಲ ಅಂತಂದ್ರೆ ಕಾಂಡ ಸಮೇತ ಎಲೆಗಳು ಕಾಂಡ ಸಮೇತವಾಗಿರತಕ್ಕಂಥದ್ದು ತಗೊಂಡು ಚೆನ್ನಾಗಿ ಬಿಸಿನಲ್ಲಿ ತೊಳಿಬೇಕು ಯಾಕೆಂದರೆ ನೆಲದಲ್ಲಿ ಹೆಚ್ಚಿಗೆ ಹರಡೋದ್ರಿಂದ ಅದರ ಕ್ರಿಮಿಗಳು ಇತ್ಯಾದಿಗಳು ಮಣ್ಣು ಇತ್ಯಾದಿಗಳು ಸೇರಿರೋ ಸಂದರ್ಭ ಇರುತ್ತೆ ಅದರಿಂದ ಚೆನ್ನಾಗಿ ತೊಳಿಬೇಕು ಅಲ್ಲಲ್ಲಿ ಇದು ವಿಶೇಷವಾಗಿ ನೀರಿರ್ತಕ್ಕಂಥ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು ಬೇರೆ ಇದನ್ನು ಚೆನ್ನಾಗಿ ತೊಳೆದು ಜಜ್ಜಿ ರಸ ತೆಗಿಬೇಕು ಕಾಂಡಿ ಕಾಂಡ ಎಲೆ ಸಮೇತ ಕಾಂಡಗಳು ಅದನ್ನು ತಗೊಂಡು ಸ್ವಲ್ಪ ಚೆನ್ನಾಗಿ ಬಿಡೋದು ಒಳಕಲ್ಲಾದರೂ ಸರಿ ಅಥವಾ ಕುಟ್ಟಣಿನಲ್ಲಾದರೂ ಸರಿ ಹಾಕಿ ಜಜ್ಜಿ ರಸ ತೆಗಿಯೋದು ಬಟ್ಟೆನಲ್ಲಿ ಹಾಕಿಬಿಟ್ಟು ರಸ ಬರ್ತದೆ ಕಪ್ಪು ಸ್ವಲ್ಪ ಬ್ಲ್ಯಾಕಿಷ್ ಗ್ರೀನ್ ಕಲರ್ ಅಂದರೆ ಹಸಿರು ಮತ್ತು ಕಪ್ಪು ಮಿಶ್ರಿತವಾಗಿರ್ತಕ್ಕಂಥ ಗಾಢುವಾದ ರಸ ಬರ್ತದೆ ಈ ರಸವನ್ನು ಉಪಯೋಗಿಸ್ತೀವಿ ನಾವು ಅನೇಕ ಸಂದರ್ಭಗಳಲ್ಲಿ ಹೇಗೆ ಉಪಯೋಗಿಸಬೇಕು ಅಂತಕ್ಕಂಥದ್ದು ಬಗ್ಗೆ ನೀವು ಕೇಳಿದ್ರಿ ತೆಗ್ದಂಥ ರಸವನ್ನು ಒಂದರಿಂದ ಎರಡು ಚಮಚ ತಗೊಳ್ಳೋದು ಅದಕ್ಕೆ ಕಾಲು ಭಾಗದಿಂದ ಅರ್ಧ ಚಮಚದಷ್ಟು ಕಾಲರಿಂದ ಅರ್ಧ ಚಮಚ ಜೇನುತುಪ್ಪವನ್ನು ಸೇರಿಸಿ ದಿನಕ್ಕೆ ಎರಡು ಸಲ ಬೆಳಗ್ಗೆ ಸಾಯಂಕಾಲ ಆಹಾರಕ್ಕೆ ಮೊದಲು ಸೇವನೆ ಮಾಡೋದ್ರಿಂದ ರಕ್ತದ ಹೀನತೆಯೂ ಕಡಿಮೆ ಆಗ್ತದೆ ಕೆಮ್ಮು ದಮ್ಮು ಈ ತೊಂದರೆಗಳು ಸಹ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಹಶುವು ಹೆಚ್ಚಾಗ್ತದೆ ಇನ್ನು ಇದೇ ರಸವನ್ನು ಸ್ನಾನಕ್ಕೆ ಒಂದು ಅರ್ಧ ಗಂಟೆ ಮೊದಲು ಅಂದರೆ ಜನತುಪ್ಪ ಸೇರಿಸೋದು ಬೇಡ ಕೇವಲ ಗರ್ಗಸೊಪ್ಪಿನ ರಸ ಒಂದು ಸ್ನಾನಕ್ಕೆ ಅರ್ಧ ಗಂಟೆ ಮೊದಲು ಮೈಗೆಲ್ಲ ಹಚ್ಚಿ ಆಮೇಲೆ ಸ್ನಾನ ಮಾಡೋದ್ರಿಂದ ಚರ್ಮಕ್ಕೊಂಥರ ಹೊಳಪು ಕೊಡ್ತದೆ ಮತ್ತು ಅಲ್ಲೇ ಬಿಳಿ ಈ ಥರದ ಒಂದು ಚಿಬ್ಬು ಅಂತ ಏನು ಹೇಳ್ತೀವಿ ಈ ಥರದ ಮಚ್ಚಗಳಿರ್ತಕ್ಕಂಥದ್ದು ಇದೆಲ್ಲ ಇದ್ರೆ ತಾನೇ ಹೊಟ್ಟೋಗ್ತದೆ ಅದು ಇದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ನವೆನೂ ಸಹ ಶರೀರದಲ್ಲಿ ಉಂಟಾಗ್ತಕ್ಕಂಥ ಚರ್ಮದಲ್ಲಿ ಉಂಟಾಗ್ತಕ್ಕಂಥ ಸಣ್ಣ ಪುಟ್ಟ ಬೊಕ್ಕೆಗಳು ನವೆ ಇದೆಲ್ಲದನ್ನೂ ಸಹ ನಿವಾರಣೆ ಆಗ್ತದೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂದರೆ ಈ ಗರ್ಗದ ಸೊಪ್ಪಿನ ರಸವನ್ನು ಹಾಕಿ ಒಂದು ತೈಲವನ್ನು ತಯಾರು ಮಾಡ್ತೇವೆ ಹೇರ್ ಆಯಿಲ್ ಅಂತ ಹೇಳಿದ್ರಲ್ಲ ನೀವೆಲ್ಲ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಕೇಳಿರ್ಬೇಕು ಆಯುರ್ವೇದದ ಹೇರ್ ಆಯಿಲ್ ಅಂತಿದ್ದಾಗ ಬೃಂಗರಾಜ ಭೃಂಗರಾಜ ತೈಲ ಕೇಶರಾಜ ತೈಲ ಈ ತರದ ಹೆಸರುಗಳಲ್ಲಿ ಸಾಕಷ್ಟು ಬೃಂಗಾಮಲಿಕ ತೈಲ ಇತ್ಯಾದಿಗಳಲ್ಲೇ ಬರ್ತದೆ ಮಾರ್ಕೆಟಲ್ಲಿ ಸೊ ಇದೆಲ್ಲದಕ್ಕೂ ಎಲ್ಲಾ ಹೇರ್ ಆಯಿಲ್ಗಳಲ್ಲೂ ಗರ್ಗದ ಸೊಪ್ಪಲ್ದಲೇ ಮಾಡ್ತಕ್ಕಂಥದ್ದು ನಾವು ಕಾಣ್ಬರೋದೇ ಇಲ್ಲ ಅಂದರೆ ಗರ್ಗದ ಸೊಪ್ಪಿನ ರಸ ಅತ್ಯವಶ್ಯಕ ಹೇರ್ ಇದನ್ನ ತಲೆಗಿ ರಸವನ್ನು ಅಥವಾ ಹಾಗೆ ಎಲೆ ಸಮೇತ ಚೆನ್ನಾಗಿ ಅರದ್ಬಿಟ್ಟು ಪೇಸ್ಟ್ ತರ ಮಾಡಿ ತಲೆಗೆಲ್ಲ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಕಪ್ಪಾಗ್ತಕ್ಕಂಥದ್ದು ಇದೆ ಮತ್ತೆ ಕೇಶಗಳು ಅಂದರೆ ಕೂದಲು ಬೆಳೀತಕ್ಕಂಥ ಬೆಳವಣಿಗೆನ ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ಸಾಕಷ್ಟು ನಾವು ಕಂಡು ಬರ್ತವೆ ಇದನ್ನು ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಇದನ್ನು ತೈಲವಾಗೂ ಸಹ ಮಾಡಿ ಉಪಯೋಗ ಮಾಡಬಹುದು ತೈಲವನ್ನು ತಲೆಗೆ ಹಚ್ಚೋದ್ರಿಂದ ತಲೆ ನೋವು ಕಡಿಮೆ ಕಿವಿ ನೋವು ಕಡಿಮೆ ಕಣ್ಣಿಗೆ ಹೆಚ್ಚು ದೃಷ್ಟಿ ಪ್ರಸಾದತೆಯನ್ನು ಉಂಟು ಮಾಡ್ತದೆ ಅಂದರೆ ದೃಷ್ಟಿಯನ್ನು ಚುರುಕುಗೊಳಿಸ್ತದೆ ಈ ತಲೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಹಲ್ಲಿನ ತೊಂದರೆ ಇತ್ಯಾದಿಗಳು ಬರೋದಿಲ್ಲ ಅಂದರೆ ಈ ನರಗಳಿಂದ ಉಂಟಾಗ್ತಕ್ಕಂಥ ತೊಂದರೆಗಳು ಅಂತ ಏನು ಹೇಳ್ತೀವಿ ಆ ಥರದ ತೊಂದರೆಗಳು ಹೆಚ್ಚಿನದಾಗಿ ತಲೆಗೆ ಬರತಕ್ಕಂಥ ತೊಂದರೆಗಳು ಇದರಲ್ಲಿ ಕಡಿಮೆ ಆಗ್ತದೆ ಕೂದಲು ಬೆಳಗಾಗೋದನ್ನು ಸಹ ಕಂಟ್ರೋಲ್ ಮಾಡಬಹುದು ಅಂದರೆ ಇದು ಹಚ್ಚದವರೆಗೆ ಎಲ್ಲರಿಗೂ ಕಪ್ಪಿಗೆ ಆಗ್ತದೆ ಅಂತಕ್ಕಂಥದ್ದೆಲ್ಲ ಅದು ಅನೇಕ ಸಂದರ್ಭಗಳೇ ಸಾಮಾನ್ಯವಾಗಿ ಹೇಳ್ತಾ ಇರ್ತಕ್ಕಂಥದ್ದು ನಾನು ಕೂದಲು ಬೆಳಗಿರ್ತಕ್ಕಂಥದ್ದು ಕಡಿಮೆ ಆಗಿ ಕಪ್ಪಾಗ್ತದೆ ಕೂದಲು ಉದುರ್ತಕ್ಕಂಥದ್ದು ನಿಲ್ತದೆ ಹೊಟ್ಟು ಬರತಕ್ಕಂಥದ್ದು ಸಹ ಸ್ವಲ್ಪ ಸಾಮಾನ್ಯವಾಗಿ ನಾವು ಕಾಣತಕ್ಕಂಥ ತೊಂದರೆಗಳು ಅದೊಂದು ಪುಟ್ಟ ಗಿಡ ಎತ್ತರ ನಾಲ್ಕೈದು ಅಂಗುಲುಗಳಿಗಿಂತ ಹೆಚ್ಚಿಲ್ಲ ನೆಲದಲ್ಲಿನೇ ಹರಡುವಂತಹ ಸ್ವಭಾವ ಒಂದೊಂದೇ ಎಲೆ ಹೆಚ್ಚಾಗಿ ಬೆಳೆಯೋದು ನೀರಿರೋ ಜಾಗಗಳಲ್ಲಿ ನೋಡೋದಕ್ಕೆ ಪುಟ್ಟ ಸಸ್ಯವಾದ್ರೂ ವೈದ್ಯಕೀಯ ಗುಣಗಳು ಮಾತ್ರ ಬೆಟ್ಟದಷ್ಟು ಇದರ ಎಲೆಗಳ ಬಳಕೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮೇಧಾ ಶಕ್ತಿಯನ್ನ ಬೆಳೆಸುತ್ತೆ ಹೃದಯಕ್ಕೆ ಹಿತಕಾರಿ ಚರ್ಮ ರೋಗಗಳಲ್ಲಿ ಬಹು ಪರಿಣಾಮಕಾರಿ ಅಷ್ಟೇ ಅಲ್ಲ ಊತ ಅರುಚಿ ಜ್ವರ ಕೆಮ್ಮು ದಮ್ಮು ರಕ್ತಹೀನತೆ ರಕ್ತ ವಿಕಾರಗಳಲ್ಲಿ ಇದರ ಬಳಕೆಗೆ ಬಹು ಮಹತ್ವ ಅಂದಹಾಗೆ ಈ ಸಸ್ಯದ ಹೆಸರನ್ನೇ ನಾವು ಹೇಳಲಿಲ್ಲ ಅಲ್ವಾ ಈ ಪುಟ್ಟ ಸಸ್ಯವೇ ಒಂದೆಲಗ ಇದನ್ನ ಕಂಡ ಸಮೇತ ಅಂದರೆ ಅದಕ್ಕೇನಂತ ತುಂಬ ಭಾರ ದಪ್ಪವಾಗಿರ್ತಕ್ಕಂಥ ಖಂಡ ಇರೋದಿಲ್ಲ ಎಲೆಯ ತೊಟ್ಟೆ ಏನಿದೆ ಅದು ಉದ್ದವಾಗಿರ್ತದೆ ಅದನ್ನು ತಂದು ಚೆನ್ನಾಗಿ ಬಿಸಿನೀರಿನಲ್ಲಿ ತೊಳಿಬೇಕು ತೊಳೆದು ಜಜ್ಜಿ ರಸ ತೆಗೆದು ಒಂದರಿಂದ ಎರಡು ಚಮಚ ರಸಕ್ಕೆ ಕಾಲು ಲೋಟ ಹಾಲು ಒಂದು ಚಮಚ ಜೇನುತುಪ್ಪ ಅಂದರೆ ಮೊದಲು ರಸಕ್ಕೆ ಜೇನುತುಪ್ಪ ಮಿಶ್ರಣ ಮಾಡಿ ಆಮೇಲೆ ಸ್ವಲ್ಪ ಅದನ್ನು ಉಗುರು ಬೆಚ್ಚಗಿರ್ತಕ್ಕಂಥ ಹಾಲು ಸೇರಿಸಿ ದಿನದಲ್ಲಿ ಎರಡು ಸಲ ಆಹಾರಕ್ಕೆ ಮೊದಲು ಕೊಡೋದ್ರಿಂದ ವಿಶೇಷವಾಗಿ ಮಕ್ಕಳಲ್ಲಿ ಜ್ಞಾಪಕಶಕ್ತಿ ಹೆಚ್ಚಾಗ್ತದೆ ದೊಡ್ಡವ್ರಿಗೂ ಸಹ ಜ್ಞಾಪಕಶಕ್ತಿಗೆ ಇದು ಉತ್ತಮವಾಗಿರ್ತಕ್ಕಂಥ ಉಪಚಾರ ಅಂತ ಹೇಳಬಹುದು ಅಥವಾ ಒಂದು ಸಪ್ಲಿಮೆಂಟ್ ಅಂತ ಹೇಳ್ಬೋದು ಜೊತೆಗೆ ಇದು ಜ್ಞಾಪಕಶಕ್ತಿಯನ್ನು ಹೆಚ್ಚಿಸೋದಲ್ದಲೇ ರಕ್ತಶುದ್ಧಿಯನ್ನು ಸಹ ಮಾಡತಕ್ಕಂಥ ಒಂದು ಶಕ್ತಿ ಇದಕ್ಕಿದೆ ಇದನ್ನ ಎಲ್ಲದಕ್ಕಿಂತ ವಿಶೇಷವಾಗಿ ನಾವು ಬಳಸ್ತಕ್ಕಂಥದ್ದು ಅಂದರೆ ಈ ಮಕ್ಕಳಲ್ಲಿ ನಿಮಗೆ ಸಾಕಷ್ಟು ತಿಳುವಳಿಕೆ ಇದೆ ಅಂತ ಅನ್ಕೊಂಡಿದ್ದೀನಿ ತೊದಲು ಮಾತಾಡತಕ್ಕಂಥದನ್ನು ಕಂಡು ಬರ್ತೇವೆ ನಾವು ಚಿಕ್ಕ ವಯಸ್ಸಲ್ಲಿ ತೊದಲ್ತವೆ ಕೆಲವು ಸಂದರ್ಭದಲ್ಲಿ ಆ ತೊದಲು ಹಾಗೆ ಕಂಟಿನ್ಯೂ ಆಗ್ತದೆ ಅಂಥವ್ರಿಗೆ ಇದು ತುಂಬ ಸಿದ್ಧೌಷಧ ಅಂತ ಹೇಳ್ಬೋದು ಈ ಎಲೆ ಕೇವಲ ಎಲೆಗಳನ್ನ ಚೆನ್ನಾಗಿ ತೊಳೆದು ಒಂದು ನಾಲ್ಕು ಎಲೆಗಳನ್ನ ಹಾಗೆ ಹಾಕೊಂಡು ತಿನ್ನೋದ್ರಿಂದ ಸಹ ಈ ತೊದಲು ಕಡಿಮೆ ಇದಕ್ಕೆ ವಾಕ್ ಶುದ್ಧಿಕರ ಅಂತಲೂ ಸಹ ನಾವು ಕರಿತೇವೆ ಅಂದರೆ ಮಾತ್ರನ ಸ್ಫುಟವಾಗಿ ಬರೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅನ್ನೋ ಅರ್ಥದಲ್ಲಿ ಇದನ್ನು ಕೇವಲ ಔಷಧವಾಗಿ ರಸ ತೆಗೆದೇ ಉಪಯೋಗಿಸ್ಬೇಕು ಅಂತಕ್ಕಂಥದ್ದಿಲ್ಲ ಎಲೆಗಳನ್ನು ಆಗಲೇ ಹೇಳಿದಾಗೆ ಚೆನ್ನಾಗಿ ತೊಳೆದು ಅದ್ರ ಜೊತೆಗೆ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಅಥವಾ ಉತ್ತಮವಾಗಿರ್ತಕ್ಕಂಥ ಒಗ್ಗಿರ್ತಕ್ಕಂಥ ಎಣ್ಣೆ ಅದರಲ್ಲಿ ಒಗ್ಗರಣೆ ರೀತಿಯಲ್ಲಿ ಅದನ್ನು ಸ್ವಲ್ಪ ಹಾಕಿ ಮಗ್ಸಿ ಚೆನ್ನಾಗಿ ಸ್ವಲ್ಪ ಹುರಿದು ಅದಕ್ಕೆ ಜೀರಿಗೆ ಮೆಣಸು ಸ್ವಲ್ಪ ಉಪ್ಪು ಹಾಕಿ ಚಟ್ನಿ ತರಹ ಮಾಡಿ ಬಳಸಬಹುದು ಅಥವಾ ಈ ರೀತಿಯಲ್ಲಿ ಅರ್ದಿರ್ತಕ್ಕಂಥದಕ್ಕೆ ಸ್ವಲ್ಪ ಮಜ್ಜಿಗೆ ಹುಳಿಯಲ್ಲದೆ ಇರ್ತಕ್ಕಂಥ ಮಜ್ಜಿಗೆ ಅಥವಾ ಮೊಸರನ್ನ ಸೇರಿಸಿ ತಂಬುಳಿ ತರಹ ಮಾಡಿ ಸೇವನೆ ಮಾಡಬಹುದು ಇದು ಆಹಾರವಾಗೂ ಆಯಿತು ಮತ್ತೆ ನಮಗೆ ಶರೀರಕ್ಕೆ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ಕೊಡ್ತಕ್ಕಂಥದ್ದಾಯಿತು ಇದು ವಿಶೇಷವಾಗಿ ತುಂಬ ಬ್ರೈನ್ ವರ್ಕ್ ಅಂತ ಏನು ಹೇಳ್ತೇವೆ ಮಾನಸಿಕವಾಗಿ ಹೆಚ್ಚಿಗೆ ವರ್ಕ್ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮಾನಸಿಕ ಬಳಲಿಕೆ ಇತ್ಯಾದಿಗಳನ್ನು ತುಂಬಾ ಮಾಡತಕ್ಕಂಥದ್ದು ಅಂತ ಹೇಳಬಹುದು ಡಾಕ್ಟರ್ ಆಶಾಲತಾ ಅವರು ಭಾರತೀಯ ವೈದ್ಯ ಪದ್ಧತಿಗಳ ಕಾಲೇಜಿನಲ್ಲಿ ಉಪನ್ಯಾಸಕರು ಗಿಡ ಮೂಲಿಕೆಗಳ ಪರಿಚಯವುಳ್ಳವರು ನಮಗೆ ತಿಳಿಯದ ಗಿಡ ಬಿಟ್ಟು ನಮಗೆಲ್ಲ ಬಹಳ ಪರಿಚಯ ಇರುವಂತಹ ಎರಡು ಸಸ್ಯಗಳ ಔಷಧೀಯ ಗುಣಗಳು ಹಾಗೂ ಅವುಗಳನ್ನು ಬಳಸಬೇಕಾದ ರೀತಿ ಬಗ್ಗೆ ಆಶಾಲತಾ ಅವರನ್ನು ಕೇಳಿದ್ವಿ ಈ ಎರಡು ಸಸ್ಯಗಳು ಒಂದು ಶುಂಠಿ ಎರಡನೇದು ಬಾಳೆ ಶುಂಠಿ ಅಜೀರ್ಣದಲ್ಲಿ ಹಸಿವೆ ಕಡಿಮೆ ಆಗಿರುವಾಗ ಹೊಟ್ಟೆ ಒಬ್ಬರ ಬಂದಿರುವಾಗ ಅರುಚಿ ಅಂದ್ರೆ ಏನು ತಿಂದ್ರೇನು ರುಚಿ ಅನ್ನಿಸದೇ ಇರಬೇಕಾದ್ರೆ ಮತ್ತೆ ಕರುಳು ಕೂಗುವುದು ಅಂತಾರೆ ಅಂದ್ರೆ ಕರುಳು ಗುಡುಗುಡಗುಡ ಶಬ್ದ ಮಾಡಿದಾಗ ಮತ್ತೆ ಸಾಮಾನ್ಯ ತಲೆನೋವಿನಲ್ಲಿ ನೆಗಡಿ ಕೆಮ್ಮು ಇದ್ದಾಗ ಗಂಟಲು ಒಡೆದಿರುವಾಗ ಅಂದರೆ ಧ್ವನಿ ವ್ಯತ್ಯಾಸ ಆಗಿರೋವಾಗ ಮತ್ತು ಕಫ ನಿವಾರಣೆಗೆ ಇಷ್ಟೆಲ್ಲ ಆಗಿ ಕರುಳಿನ ಕ್ರಿಯಾಶಕ್ತಿ ಹೆಚ್ಚಿಸೋದಕ್ಕೆ ಶುಂಠಿ ಉಪಯೋಗಕ್ಕೆ ಬರುತ್ತೆ ಈ ಹಲವಾರು ಸಂದರ್ಭಗಳಲ್ಲಿ ಶುಂಠಿನ ಹೇಗೆ ಬಳಸೋದು ಈಗ ಅರುಚಿ ತಗೊಳ್ಳಿ ಅರುಚಿ ಅಂದರೆ ಏನು ತಿನ್ನೋಕ್ಕೂ ಮನಸ್ಸಿರೋಲ್ಲ ಮತ್ತು ತಿಂದರೆ ರುಚಿ ಅನಿಸೋದಿಲ್ಲ ಹಾಗಿರಬೇಕಾದ್ರೆ ಒಂದು ಚೂರು ಹಸಿ ಶುಂಠಿ ತಗೊಂಡು ಕಲ್ ಸಕ್ಕರೆ ಜೊತೆ ಸೇರಿಸಿ ಆಗಿದ್ದು ಚಪ್ಪರಿಸಬೇಕು ಈ ಸಾಮಾನ್ಯ ತಲೆನೋವು ಬಂದಾಗ ಶುಂಠಿಯ ಗಂಧ ತೆಗೆದು ಹಣೆಗೆ ಹಚ್ಚಿ ಚೆನ್ನಾಗಿ ಹೊದ್ದು ಮಲಗಬೇಕು ಚೆನ್ನಾಗಿ ಬೆವರ್ಸ್ರದು ತಲೆನೋವು ಬಿಡುತ್ತೆ ಈಗ ಮಳೆನಲ್ಲಿ ನೆಂದು ಅಥವಾ ತಣ್ಣೀರು ಸ್ನಾನ ಮಾಡಿ ನೆಗಡಿಕೆ ಮೂಹಿಗೆ ಬಂದಿದ್ರೆ ಹಸಿ ಶುಂಠಿ ಕಷಾಯ ಮಾಡಿ ಸಕ್ಕರೆ ಬೆರೆಸಿ ದಿನಕ್ಕೆ ಮೂರು ಸರ್ತಿ ಸೇರಿಸಿದ್ರೆ ನೆಗಡಿ ಕೆಮ್ಮು ಕಮ್ಮಿ ಆಗುತ್ತೆ ಗಂಟಲು ಹೊಡೆದಾಗ ಅಂದರೆ ಧ್ವನಿನಲ್ಲಿ ವ್ಯತ್ಯಾಸ ನೆಗಡಿಯಿಂದನೇ ಕೆಲವು ಸತಿ ಧ್ವನಿನಲ್ಲಿ ವ್ಯತ್ಯಾಸ ಬರುತ್ತೆ ಹಾಗೆ ಬಂದಾಗ ಒಂದು ಚೂರು ಶುಂಠಿ ಒಂದು ಲವಂಗ ಒಂದು ಚೂರು ಉಪ್ಪು ಆಗಿದ್ದು ಚಪ್ಪರಿಸಬೇಕು ಕಫ ನಿವಾರಣೆಗೆ ಅಂದರೆ ಎದೇನಲ್ಲಿ ತುಂಬ ಕಫ ಇದೆ ಅನ್ನಿಸ್ತಾ ಇರಬೇಕಾದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಜೇನುತುಪ್ಪ ಒಂದು ಚಮಚ ತುಳಸಿ ರಸ ಎರಡು ಚಮಚ ಶುಂಠಿ ರಸ ಅರ್ಧ ಇದನ್ನು ಸೇವಿಸಿದ್ರೆ ಕಫ ಕಡಿಮೆ ಅಜೀರ್ಣ ಇರಬೇಕಾದ್ರೆ ಒಂದು ತುಂಡು ಶು ಶುಂಠಿ ಒಂದು ಟೀ ಚಮಚ ಜೀರಿಗೆ ಪುಡಿ ಮಾಡಿ ನಾಲ್ಕು ಬಟ್ಟಲು ನೀರು ಹಾಕಿ ಐದು ನಿಮಿಷ ಕುದಿಸ್ಬೇಕು ಇದನ್ನು ಸೋಸಿ ಸೇವಿಸಿದ್ರೆ ಅಜೀರ್ಣದಲ್ಲಿ ಉತ್ತಮ ಲಾಭಕಾರಿ ಈಗ ಕರುಳು ಕೂಗುವುದು ಹೊಟ್ಟೆ ಉಬ್ಬರ ಹೀಗೆಲ್ಲ ಆಯಿತು ಅಂತಾದಾಗ ಹಸಿ ಶುಂಠಿ ರಸ ಕಾಲು ಲೀಟ್ರೂ ನಿಂಬೆ ರಸ ಕಾಲು ಲೀಟ್ರ್ ಕಲ್ಲುಪ್ಪು ಇಪ್ಪತ್ತು ಗ್ರಾಮ್ ಇದನ್ನು ಒಂದು ಚೂರು ನೀರು ಸೇರಿಸಿದಂತೆ ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ ಈ ತೊಂದರೆಗಳು ಉಂಟಾದಾಗ ಈ ಮಿಶ್ರಣದಿಂದ ಎರಡು ನಾಲ್ಕು ಚಮಚದಷ್ಟು ತೆಗೆದು ಬೆಚ್ಚಗಿನ ನೀರಿನೊಂದಿಗೆ ಸೇರಿಸಿ ಸೇರಿಸಿದ್ರೆ ಈ ಹೊಟ್ಟೆ ಉಬ್ಬರ ಇದೆಲ್ಲ ಕಮ್ಮಿ ಆಗುತ್ತೆ ಬಾಳೆ ಪಚನ ಶಕ್ತಿ ಹೆಚ್ಚಾಗಿಸುತ್ತೆ ಕರಳು ಹುಣ್ಣನ ಗುಣಪಡಿಸುತ್ತೆ ಮೂತ್ರ ತಡೆ ಇಲ್ಲದಂತೆ ಸಲೀಸಾಗಿ ಆಗುವಂತೆ ಮಾಡುತ್ತೆ ಪ್ರಮಾಣ ಹೆಚ್ಚಿಸುತ್ತೆ ಮತ್ತು ಪ್ರೌಢ ಹೆಂಗಸರಲ್ಲಿ ಮುಟ್ಟಾಗುವಾಗ ಅತಿ ರಕ್ತಸ್ರಾವ ಇದ್ದರೆ ಅದನ್ನು ಕಡಿಮೆ ಮಾಡೋ ಶಕ್ತಿ ಇದೆ ಮಲಬದ್ಧತೆ ನಿವಾರಣೆಗೆ ಉತ್ತಮ ಆಹಾರ ಬಿಕ್ಕಳಿಕೆ ನಿಗಡಿ ಕೆಮ್ಮು ಇದನ್ನೆಲ್ಲ ನಿವಾರಿಸುತ್ತೆ ಮೂಲವ್ಯಾದಿಯಲ್ಲಿ ಉತ್ತಮ ಔಷಧಿ ಥರ ಉಪಯೋಗಿಸ್ಬೋದು ಮತ್ತೆ ಮತ್ತು ಹೊಟ್ಟೆ ಕರುಳು ಪಿತ್ತಜನಕಾಂಗ ಇದರಲ್ಲಿ ಇರುವ ಅನಗತ್ಯ ವಸ್ತುಗಳನ್ನು ಹೊರಹಾಕುವ ಗುಣ ಇದೆ ಇದಕ್ಕೆ ಆಮೇಲೆ ಕರುಳು ಹುಣ್ಣನ್ನು ಗುಣಪಡಿಸುತ್ತೆ ಈಗ ಮುಟ್ಟಿನಲ್ಲಿ ಅತಿಸ್ರಾವ ಅಂತ ಹೇಳಿದೆ ಈ ಬಾಳೆ ಹೂವಿಂದು ಪಲ್ಯ ಮಾಡಿಬಿಟ್ಟು ಮೊಸರು ಜೊತೆ ಅನ್ನ ಮೊಸರು ಪಲ್ಯ ಕಲಿಸ್ಕೊಂಡು ಊಟ ಮಾಡಿದರೆ ರಕ್ತಸ್ರಾವ ಕಮ್ಮಿ ಆಗುತ್ತೆ ಆಮೇಲೆ ಇದು ಮೂತ್ರದ್ದು ಇದನ್ನು ಪ್ರಮಾಣ ಹೆಚ್ಚುತ್ತೆ ಅಂತ ಹೇಳಿದೆ ದಿಂಡು ತಗೊಂಡು ದಿಂಡಿಂದು ರಸ ತೆಗೆದುಬಿಟ್ಟು ಈಗ ಒಂದು ಬಟ್ಲಿನಷ್ಟು ದಿಂಡಿನ ರಸ ತಗೊಂಡು ಸ್ವಲ್ಪ ಹಸುವಿನ ತುಪ್ಪ ಹಾಕಿ ತಗೊಂಡ್ರೆ ಕೂಡಲೇ ಮೂತ್ರ ತ ಆಗುತ್ತೆ ಈಗ ಒಂದು ವೇಳೆ ಮೂತ್ರದ ಪ್ರಮಾಣ ಕಡಿಮೆ ಇದೆ ಅಂತಾದರೆ ಒಂದು ದೊಡ್ಡ ಚಮಚ ಬಾಳೆ ಹೂವಿನ ರಸ ತಗೊಂಡು ಒಂದು ಬಟ್ಲಿನಷ್ಟು ಸೌತೆಕಾಯಿ ರಸದ ಜೊತೆ ತೊಗೊಂಡ್ರೆ ಪ್ರಮಾಣ ಹೆಚ್ಚುತ್ತೆ ಕರಳು ಹುಣ್ಣಿಗೆ ದಿನ ಒಂದು ಬಾಳೆಹಣ್ಣು ತೆಗೆದುಕೊಂಡು ಆಮೇಲೆ ಒಂದು ಹಾಲು ತೊಗೊಳ್ಳೋದು ಉತ್ತಮ ಹಾಗೆಯೇ ಮೂಲವ್ಯಾಧಿಯಲ್ಲಿ ದಿಂಡಿನ ರಸ ಒಂದು ಬಟ್ಲು ಎಳ್ನೀರ ಜೊತೆ ತೊಗೊಳ್ಳೋದು ಅಥವಾ ಒಂದು ಟೀ ಚಮಚದಷ್ಟು ಹುಣಸೇದು ಗೊಜ್ಜು ಮಾಡಿಕೊಳ್ಳೋದು ಮಜ್ಜಿಗೆ ಒಂದು ಬಟ್ಲ ಜೊತೆ ಸೇರಿಸ್ಕೊಳ್ಳೋದು ಆಮೇಲೆ ಬಾಳೆಹಣ್ಣಿನ ತಿರುಳಿನ ಜೊತೆ ಅದನ್ನು ಸೇರಿಸೋದು ದಿನಾ ಇದನ್ನು ಮಾಡಿದರೆ ಅಥವಾ ಒಂದು ಬಾಳೆಹಣ್ಣು ಒಂದು ಏಲಕ್ಕಿ ಸಿಪ್ಪೆ ಸಹಿತ ದಿನಾ ರಾತ್ರಿ ತಿಂತ ಬಂದರೆ ಮೂಲವ್ಯಾಧಿಗೆ ಉತ್ತಮ ಲಾಭಪ್ರದ ಈಗ ಬಾಳೆಹಣ್ಣು ಅಂತ ಹೇಳಿದ್ರಲ್ಲ ಯಾವುದೂ ಆಗ್ಬಹುದು ಆದ್ರೆ ನೇಂದ್ರ ಬಾಳೆ ನಲ್ಲಿ ಈ ರಂಜಕಗಳ ಇರೋದ್ರಿಂದ ಕರಳು ಹಣ್ಣಿಗೆ ಉತ್ತಮ ಅಂತ ಹೇಳ್ಬೋದು ನೇಂದ್ರ ಬಾಳೆ ಈಗ ಕರಳು ಹುಣ್ಣಿಗೆ ಉಪಯೋಗಿಸೋದು ಅಂತ ಆದ್ರೆ ಬಾಳೆ ಉತ್ತಮ ಹೀಗೆ ಆಮಶಂಕ ಭೇದಿ ಇದ್ರೆ ಒಂದು ಬಾಳೆಹಣ್ಣು ಪ್ರಬಲ ಟೀ ಕಷಾಯದೊಂದಿಗೆ ಸೇರಿಸಿದ್ರೆ ಆಮು ಶಂಕಿ ಬೀದಿ ಕಂಟ್ರೋಲಿಗೆ ಬರುತ್ತೆ ಈಗ ನೆಗಡಿ ಕೆಮ್ಮು ಇದೆ ಅಂತಂತಾದರೆ ಉಷ್ಣದಿಂದ ಆಗಿದ್ದು ಹೀಗೇನಾದರೂ ಆಯಿತು ಅಂತಂದರೆ ಒಂದು ಬಾಳೆಹಣ್ಣು ಒಂದು ಚಮಚ ಮೆಣಸಿನ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿ ಇದರ ಜೊತೆ ದಿನ ಒಂದು ಸಲ ಸೇವಿಸಿದರೆ ನೆಗಡಿ ಕೆಮ್ಮು ನಿವಾರಣೆ ಆಗುತ್ತೆ ಆಮೇಲೆ ಈ ಪಿತ್ತಜನಕ ಅನಗತ್ಯ ವಸ್ತು ಹೊರಗೆ ಹಾಕುತ್ತೆ ಅಂತ ಹೇಳಿದೆ ಇಲ್ಲಿ ಉಪಯೋಗಕ್ಕೆ ಬರುವಂಥ ವಸ್ತು ದಿಂಡು ಇದನ್ನು ತರಕಾರಿಯಾಗಿ ಅಂದರೆ ಪಲ್ಯವಾಗಿ ಅಥವಾ ಉಪ್ಪಿನಕಾಯಿಯಾಗಿ ಉಪಯೋಗಿಸ್ಬೋದು ಅಥವಾ ಅದರ ರಸ ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಒಂದು ಬಟ್ಲನ್ನಷ್ಟು ಸೇರಿಸಿದ್ರೆ ಈ ಪಿತ್ತಜನಕಾಂಗದಲ್ಲಿರುವಂಥ ಅನಗತ್ಯ ವಸ್ತು ಹೊರಗೆ ಬರುತ್ತೆ ಅಂದರೆ ಈಗ ಸ್ಟೋನ್ ಅಂತ ಹೇಳ್ತಾರೆ ಗಾಲ್ ಬ್ಲ್ಯಾಡರ್ ಸ್ಟೋನ್ ಅಂತ ಆ ಥರದಕ್ಕೆಲ್ಲ ಉಪಯೋಗಕ್ಕೆ ಬರುತ್ತೆ ಭೃಂಗರಾಜ ಒಂದೆಲಗ ಶುಂಠಿ ಮತ್ತು ಬಾಳೆ ಈ ಐದು ಸಸ್ಯಗಳ ಔಷಧ ಗುಣಗಳು ಮತ್ತು ಅವುಗಳನ್ನು ಬಳಸುವ ವಿಧಾನವನ್ನ ಪರಿಚಯ ಮಾಡಿಕೊಂಡಿರಿ ನಮ್ಮ ಮುಂದಿನ ಕಾರ್ಯಕ್ರಮದ ಸಸ್ಯಗಳೆಂದರೆ ಕುಪ್ಪಿ ಗಿಡ ಜಾಜಿ ಮಲ್ಲಿಗೆ ತುಂಬೆ ಮತ್ತು ಪಾರಿಜಾತ నన తల్లి వదువagiri వలు ఈగువే యాను కులియద హాదియవదియలి మౌనదని ತಮ ನೂರು ಶರತ್ಕಾಲಗಳನ್ನು ಬಾಳೋಣ ಶರತ್ಕಾಲದ ಆನಂದ ಸಂತಸಗಳನ್ನು ಅನುಭವಿಸೋಣ ಈ ಆಶಯವನ್ನು ಕೇಳಿದವರಿಗೆ ಶರತ್ಕಾಲದಲ್ಲಿ ಅಂತಹ ವಿಶೇಷವೇನಿದೆ ಎಂಬ ಪ್ರಶ್ನೆ ಬರುವುದು ಬಹು ಸಹಜ ಶರತ್ಕಾಲದ ಪ್ರಕೃತಿಯಲ್ಲಿ ಯಾವ ವೈಪರೀತ್ಯಗಳೂ ಇಲ್ಲ ಅದು ಬಿಸಿಲು ಚಳಿ ಗಾಳಿಗಳೆಲ್ಲವೂ ಹಿತಮಿತವಾಗಿ ಹದವಾಗಿ ಬೆರೆತ ಸಮಯ ಹೀಗಾಗಿಯೇ ಮೂರು ಶರತ್ಕಾಲಗಳನ್ನು ಅದರ ಆನಂದ ಸಂತಸಗಳನ್ನು ಅನುಭವಿಸುವ ಬಯಕೆ ಆದರೆ ಶರತ್ಕಾಲದ ಸೊಬಗನ್ನು ಸವಿಯಬೇಕಾದಲ್ಲಿ ನಮ್ಮ ಆರೋಗ್ಯ ಉತ್ತಮವಾಗಿರಬೇಕು ನಮ್ಮ ಹಿಂದಿನವರಿಗೆ ಔಷಧ ಸಸ್ಯಗಳ ಸೂಕ್ತ ಬಳಕೆಯಿಂದ ಆರೋಗ್ಯವಂತರಾಗಿ ಬಾಳುವ ಕಲೆ ತಿಳಿದಿತ್ತು ಆದರೆ ಇಂದು ಅದು ಮರೆತು ಅಷ್ಟೇ ಅಲ್ಲ ನಮ್ಮ ಅಮೂಲ್ಯ ಔಷಧ ಸಸ್ಯ ಸಂಪನ್ಮೂಲಗಳು ಕಣ್ಮರೆಯಾಗುತ್ತಿವೆ ಇವುಗಳ ಸಂರಕ್ಷಣೆ ಅತ್ಯಂತ ತುರ್ತಾಗಿ ಆಗಬೇಕಾದ ಕೆಲಸ ಔಷಧ ಸಸ್ಯಗಳ ಸಂರಕ್ಷಣೆ ಕೇವಲ ಬಾಯಿ ಮಾತಿನಿಂದ ಆಗುವಂತಹ ಕೆಲಸವಲ್ಲ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೇಕು ಈ ಈ ಕೂಡಲೇ ನಾಲ್ಕು ಮುಖ್ಯ ಕೆಲಸಗಳಾಗಬೇಕು ಅಂತ ಹೇಳ್ತಾರೆ ವಿಜ್ಞಾನಿಗಳು ಪ್ರಾಚೀನ ಗ್ರಂಥಗಳಲ್ಲಿ ಔಷಧೀಯ ಸಸ್ಯಗಳನ್ನು ನಿಖರವಾಗಿ ಗುರುತಿಸುವುದು ಮೊದಲನೇದು ಔಷಧೀಯ ಸಸ್ಯಗಳ ವಿಶದವಾದ ಸಮೀಕ್ಷೆಯನ್ನು ನಡೆಸಿ ಯಾವ ಸಸ್ಯಗಳು ವಿಪುಲವಾಗಿದೆ ಯಾವುದು ವಿರಳವಾಗಿದೆ ಯಾವುದನ್ನು ಬಳಸಬಹುದು ಯಾವುದನ್ನು ಸಂರಕ್ಷಿಸಬೇಕು ಅನ್ನೋದನ್ನು ತಿಳಿಯೋದು ಎರಡನೇದು ಔಷಧೀಯ ಸಸ್ಯಗಳ ಪ್ರಸಾರಕ್ಕೆ ಬೇಕಾದ ತಂತ್ರಗಳನ್ನು ಅಭಿವೃದ್ಧಿಪಡಿಸಿ ಅವುಗಳಲ್ಲಿರೋ ರಾಸಾಯನಿಕ ಘಟಕಗಳ ಬಗ್ಗೆ ಸಂಶೋಧನೆ ನಡೆಸೋದು ಮೂರನೇದು ನಮ್ಮ ಈ ಅಮೂಲ್ಯ ಸಂಪನ್ಮೂಲಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಿ संरक्षण प्रयत्न भाग आगोड़ नाकने मुख्य केलस ಔಷಧ ಸಸ್ಯಗಳ ಸಂರಕ್ಷಣೆಗಾಗಿ ಬಹಳ ದೊಡ್ಡ ಪ್ರಮಾಣದ ಯೋಜನೆ ಪ್ರಾರಂಭ ಆಗಿರುವುದು ಸರ್ಕಾರದ ಕಡೆಯಿಂದ ಈ ಯೋಜನೆಯ ಅವಧಿ ಐದು ವರ್ಷಗಳು ಈ ಯೋಜನೆಯ ವಿವರಗಳು ನಮಗೆ ಬೇಡ ಅದರ ಬದಲು ಹೀಗೆ ಮಾಡೋಣ ಯೋಜನೆಯಲ್ಲಿರೋ ಎಲ್ಲ ಕಾರ್ಯಕ್ರಮಗಳು ನಡೆದು ಇಡೀ ಯೋಜನೆ ನೂರಕ್ಕೆ ನೂರರಷ್ಟು ಯಶಸ್ವಿ ಆಗತ್ತೆ ಅಂತ ಇಟ್ಕೊಳ್ಳೋಣ ಆಗ ಅಂದ್ರೆ ಇನ್ನು ಐದು ವರ್ಷಗಳ ನಂತರ ಔಷಧ ಸಸ್ಯಗಳ ಪರಿಸ್ಥಿತಿ ಹೇಗಿರಬಹುದು ನಮ್ಮ ಈ ಪ್ರಶ್ನೆಗೆ ಉತ್ತರ ಕೊಟ್ಟವರು ಸಾಂಪ್ರದಾಯಿಕ ವೈದ್ಯ ಪದ್ಧತಿಗಳ ಬಗ್ಗೆ ಪ್ರಧಾನ ಮಂತ್ರಿಗಳ ಸಲಹೆಗಾರ ಡಾ ದರ್ಶನ್ ಶಂಕರ್ ಅವರು ಮುಂದಿನ ಐದು ವರ್ಷಗಳ ಒಳಗಾಗಿ ಔಷಧೀಯ ಸಸ್ಯಗಳಿಗೆ ಸಂಬಂಧಿಸಿದಂತೆ ಅನೇಕ ಕಾರ್ಯಕ್ರಮಗಳನ್ನ ನಾವು ಕಾರ್ಯಗತ ಮಾಡಿರ್ತೀವಿ ಮೊದಲನೇದಾಗಿ ಮುಂದಿನ ಐದು ವರ್ಷಗಳಲ್ಲಿ ಎರಡು ಸಾವಿರದ ಆರುನೂರು ಔಷಧೀಯ ಸಸ್ಯಗಳಲ್ಲಿ ನಿಮಗ್ ಬೇಕಾದ ಯಾವುದೇ ಸಸ್ಯ ನಿಮ್ಮ ಉಪಯೋಗಕ್ಕೆ ಕೇಳಿದ ಕೂಡ್ಲೆ ಸಿಗುತ್ತೆ ನಿಮ್ಮ ಮನೆಗಳಲ್ಲಿ ಈ ಸಸ್ಯಗಳನ್ನ ಬೆಳೆಸಬೇಕು ಅಂತ ನೀವು ಇಷ್ಟಪಟ್ಟಲ್ಲಿ ಅದಕ್ಕೆ ಬೇಕಾದ ಎಲ್ಲ ಮಾಹಿತಿಗಳು ಆ ಕೂಡಲೆ ದೊರೆಯುತ್ತವೆ ಮೂರನೇದಾಗಿ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸುಮಾರು ಮೂರು ಔಷಧೀಯ ಸಸ್ಯ ಸಂರಕ್ಷಣಾ ಕ್ಷೇತ್ರಗಳನ್ನ ನಾವು ಸ್ಥಾಪನೆ ಮಾಡಿರ್ತೀವಿ ಈ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಂಶೋಧನೆಗೆ ಅಂತಾನೆ ಪ್ರತ್ಯೇಕ ವಿಭಾಗ ಇರುತ್ತೆ ಔಷಧೀಯ ಸಸ್ಯಗಳ ಬೀಜ ಸಂಗ್ರಹಣೆ ಸಸ್ಯ ಪ್ರಸಾರದ ತಂತ್ರಗಳು ಈ ಬಗ್ಗೆ ಸಕ್ರಿಯವಾದ ಸಂಶೋಧನೆ ನಡೆಯುತ್ತೆ ಕಡೆಯದಾಗಿ ಭಾರತೀಯ ಸಸ್ಯ ಸರ್ವೇ ಸಂಸ್ಥೆ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆ ಮುಂತಾದ ಕಡೆಗಳಲ್ಲಿ ನಡೆದಿರೋ ಸಂಶೋಧನೆಯ ಮಾಹಿತಿಗಳು ಬೇಕೆಂದು ಕೂಡಲೇ ಜನರಿಗೆ ದೊರೆಯುತ್ತವೆ ಐದು ವರ್ಷಗಳಾದ ಮೇಲೆ ಔಷಧ ಸಸ್ಯಗಳ ಪರಿಸ್ಥಿತಿ ಹೇಗಿರುತ್ತೆ ತಿಳಿತಲ್ಲ ಆದರೆ ಒಂದು ಮಾತು ಸರ್ಕಾರದ ಕಡೆಯಿಂದ ಯೋಜನೆ ಒಂದು ಸಿದ್ಧಗೊಂಡು ಮಾತ್ರಕ್ಕೆ ಕೆಲಸ ಆಗೋಯ್ತು ಅನ್ನೋ ಅದರಲ್ಲೂ ನಲವತ್ತು ವರ್ಷಗಳ ಅವಧಿಯಲ್ಲಿ ಸಹಸ್ರಾರು ಕೋಟಿ ಹಣ ಖರ್ಚು ಮಾಡಿದ ನಂತರನು ಕೇವಲ ಶೇಕಡ ರಷ್ಟು ಜನರನ್ನ ಮುಟ್ಟಲಾಗದ ಆರೋಗ್ಯ ರಕ್ಷಣೆ ಕ್ಷೇತ್ರದಲ್ಲಿ ಔಷಧೀಯ ಸಸ್ಯಗಳ ಯೋಜನೆ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುತ್ತೆ ಅಂತ ನಿರೀಕ್ಷಣೆ ಮಾಡೋದು ಖಂಡಿತ ತಪ್ಪಾಗುತ್ತೆ ಅಷ್ಟಾದರೂ ಯೋಜನೆಯ ಕೆಲಸಗಳು ಮಾತ್ರ ಬಹಳ ಪ್ರಾಮಾಣಿಕವಾಗಿ ಪ್ರಾರಂಭ ಆಗಿರುವುದು ಸಂತೋಷದ ವಿಷಯ ರಾಷ್ಟಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿರುವ ಔಷಧ ಸಸ್ಯಗಳ ಸಂರಕ್ಷಣಾ ಯೋಜನೆ ಸೂಕ್ತ ಮಾರ್ಗದರ್ಶನಕ್ಕಾಗಿ ಕರ್ನಾಟಕ ಅರಣ್ಯ ಇಲಾಖೆಯತ್ತೆ ನೋಡುತ್ತಿದೆ ಎಂಬುದು ಹೆಮ್ಮೆಯ ವಿಷಯ ಇದಕ್ಕೆ ಕಾರಣ ಕೇಂದ್ರ ಸರ್ಕಾರಕ್ಕೆ ಇಂತಹ ಯೋಜನೆಯೊಂದರ ಕಲ್ಪನೆ ಬರುವುದಕ್ಕಿಂತ ಬಹುಮೊದಲೇ ಚೈತನ್ಯತೀಲ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಎಎನ್ ಯಲ್ಲಪ್ಪರೆಡ್ಡಿ ಅವರ ನೇತೃತ್ವದಲ್ಲಿ ಉತ್ತರ ಕನ್ನಡದಲ್ಲಿ ಪ್ರಾರಂಭವಾಗಿದ್ದ ಸೃಜನಾತ್ಮಕ ಕೆಲಸಗಳು ಇದರ ಫಲವಾಗಿ ಎಂಬತ್ನಾಲ್ಕು ಎಂಬತ್ತೈದರಷ್ಟು ಹಿಂದೆಯೇ ಉತ್ತರ ಕನ್ನಡದ ರಾಮನಗುಳಿಯಲ್ಲಿ ಮೊಟ್ಟ ಮೊದಲ ಔಷಧ ಸಸ್ಯಗಳ ನರ್ಸರಿ ಪ್ರಾರಂಭವಾಯಿತು ಇಂದು ರಾಜ್ಯದಾದ್ಯಂತ ಇಂತಹ ಹತ್ತು ಸಸ್ಯ ಕ್ಷೇತ್ರಗಳಿವೆ ಅರಣ್ಯ ಆಶ್ರಯದಲ್ಲಿ ಬಿಳಿಗಿರಿ ಬೆಟ್ಟದಲ್ಲಿ ಔಷಧ ಸಸ್ಯಗಳ ಸಂರಕ್ಷಣೆಗಾಗಿ ಅತ್ಯುತ್ತಮ ಕೆಲಸಗಳು ಪ್ರಾರಂಭವಾಗಿವೆ ಅಲ್ಲಿನ ಸೋಲಿಗರಲ್ಲಿನ ಔಷಧ ಸಸ್ಯಗಳ ಮಾಹಿತಿಯನ್ನು ಸಂಗ್ರಹಿಸಿ ಅದರ ಆಧಾರದ ಮೇಲೆ ನೂತನ ಸಸ್ಯ ಕ್ಷೇತ್ರಗಳು ರೂಪುಗೊಳ್ಳುತ್ತಿವೆ ಸಂಶೋಧನಾ ಸಸ್ಯ ಕ್ಷೇತ್ರಗಳು ತಲೆ ಎತ್ತಿವೆ ಬೆಂಗಳೂರಿಗೆ ಸಮೀಪವಾಗಿ ಮೂವತ್ತೇಳು ಎಕರೆಗಳಷ್ಟು ಜಾಗದಲ್ಲಿ ಇನ್ನೂರು ವಿವಿಧ ಪ್ರಭೇದಗಳ ಗಿಡಮೂಲಿಕೆಗಳನ್ನೊಳಗೊಂಡ ಧನ್ವಂತರಿ ವನ ನಿರ್ಮಾಣವಾಗುತ್ತಿದೆ ಈ ಕೆಲಸದಲ್ಲಿ ಭಾರತೀಯ ವೈದ್ಯ ಪದ್ಧತಿಗಳ ನಿರ್ದೇಶನಾಲಯವು ಭಾಗವಹಿಸುತ್ತಿದೆ ಬೆಂಗಳೂರಿನಲ್ಲಿರುವ ಪ್ರಾದೇಶಿಕ ಆಯುರ್ವೇದ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಔಷಧ ಸಸ್ಯಗಳಿಗಾಗಿ ವಿಶದವಾದ ವೈಜ್ಞಾನಿಕ ಸರ್ವೆ ನಡೆಸಿದ್ದಾರೆ ನಮ್ಮ ರಾಜ್ಯದ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಐದರಲ್ಲಿ ಅತ್ಯುಪಯುಕ್ತವಾದ ಮಾಹಿತಿಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ್ದಾರೆ ಪ್ರಾಚೀನ ಗ್ರಂಥಗಳಲ್ಲಿರುವ ವಿವರಣೆಗಳ ಆಧಾರದಿಂದ ಔಷಧೀಯ ಸಸ್ಯಗಳನ್ನು ನಿಖರವಾಗಿ ಗುರುತಿಸುವ ಕೆಲಸವೂ ನಡೆದಿದೆ ಕೃಷಿ ವಿಶ್ವವಿದ್ಯಾನಿಲಯ ಅರಣ್ಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗಳ ಆಶ್ರಯದಲ್ಲಿ ದೇವರಾಯನದುರ್ಗ ಗುಂಡಿ, ಶೃಂಗೇರಿ ಕೊಡಚಾದ್ರಿ ಈ ಮುಂತಾದ ಸ್ಥಳಗಳಲ್ಲಿ ಗಿಡಮೂಲಿಕ ವನಗಳು ತಲೆ ಎತ್ತಿವೆ ಆಸಕ್ತಿ ಸಹಕಾರಗಳಿಲ್ಲದೆ ಔಷಧ ಸಸ್ಯ ಸಂಪನ್ಮೂಲಗಳ ಸಂರಕ್ಷಣೆ ಅಸಾಧ್ಯ ಈ ದಿಕ್ಕಿನಲ್ಲಿ ನೀವು ಮಾಡಬಹುದಾದ ಮಾಡಬೇಕಾದ ಕೆಲಸಗಳು ಹಲವಾರು ನಿಮ್ಮ ಸುತ್ತಮುತ್ತಲಿರುವ ಮರಗಿಡಗಳ ಅದರನ್ನೂ ವಿಶೇಷವಾಗಿ ಔಷಧ ಸಸ್ಯಗಳ ಪರಿಚಯ ಮಾಡಿಕೊಳ್ಳಬೇಕು ಅವುಗಳ ಬಗ್ಗೆ ಆಸಕ್ತಿ ಕಾಳಜಿಗಳನ್ನು ಬೆಳೆಸಿಕೊಳ್ಳಬೇಕು ಹೊಲ ಗದ್ದೆ ತೋಟಗಳಲ್ಲಿ ಕಂಡುಬರುವ ಕಲೆಗಳಲ್ಲಿ ಅನೇಕವುಗಳಿಗೆ ಅಮೂಲ್ಯ ಔಷಧೀಯ ಗುಣಗಳಿವೆ ನುರಿತ ಆಯುರ್ವೇದ ವೈದ್ಯರು ಸಸ್ಯಶಾಸ್ತ್ರಜ್ಞರ ನೆರವಿನಿಂದ ಇಂತಹ ಸಸ್ಯಗಳನ್ನು ಗುರುತಿಸಿ ಅವುಗಳು ಹಾಳಾಗದಂತೆ ನೋಡಿಕೊಳ್ಳಬೇಕು ಗಿಡಮೂಲಿಕೆಗಳ ಪರಿಚಯವಿರುವ ಜನರ ನೆರವು ಪಡೆದು ನಿಮ್ಮ ಸುತ್ತಮುತ್ತಲಿರುವ ಔಷಧ ಸಸ್ಯಗಳ ಪಟ್ಟಿ ತಯಾರಿಸುವುದು ಮತ್ತೊಂದು ಕೆಲಸ ಪ್ರತಿಯೊಂದು ಹಳ್ಳಿ ಪಟ್ಟಣಗಳಲ್ಲೂ ಗಿಡಮೂಲಿಕೆಗಳ ಬಗೆಗೆ ವಿಶೇಷ ಅರಿವಿರುವ ಅವುಗಳ ಬಳಕೆ ತಿಳಿದಿರುವ ಜನರಿದ್ದೇ ಇರುತ್ತಾರೆ ಕುಟುಂಬಗಳೂ ಇರುತ್ತವೆ ಅನೇಕ ಬಾರಿ ಇಂತಹ ಜನರ ಬಳಿ ಇರುವ ಮಾಹಿತಿ ಅವರೊಂದಿಗೆ ಕಣ್ಮರೆಯಾಗುತ್ತದೆ ಹೀಗಾಗದಂತೆ ಅಂತಹ ಅಮೂಲ್ಯ ಮಾಹಿತಿಗಳನ್ನು ಸಂಗ್ರಹಿಸಿ ದಾಖಲಿಸಬಹುದು ನಮ್ಮ ರಾಜ್ಯದಲ್ಲಿರುವ ಔಷಧ ಸಸ್ಯಗಳ ಸಮೀಕ್ಷೆ ನಡೆಸಿ ಗಿಡ ಮೂಲಿಕೆಗಳ ವಿಪುಲತೆ ವಿರಳತೆಗಳನ್ನು ಗುರುತಿಸುವ ಕೆಲಸವನ್ನು ವಿಜ್ಞಾನಿಗಳು ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ ಇಂತಹ ವಿಜ್ಞಾನಿಗಳು ನಿಮ್ಮಲ್ಲಿಗೆ ಬಂದಾಗ ಅವರಿಗೆ ನಿಮ್ಮ ಸಂಪೂರ್ಣ ಸಹಕಾರ ಅವಶ್ಯಕ ಔಷಧ ಸಸ್ಯಗಳ ಕಳ್ಳಸಾಗಣೆ ಒಂದು ತೀವ್ರ ಸಮಸ್ಯೆ ಉಮ್ಮತ್ತಿ ಹರಳು ಅಶ್ವಗಂಧ ಅಮೃತಬಳ್ಳಿ ಶತಾವರಿ ಹಿಪ್ಪಲಿ ಈ ಮುಂತಾದ ನೂರಾರು ಸಸ್ಯಗಳನ್ನು ದೋಚಿ ಕಳ್ಳತನದಲ್ಲಿ ಸಾಗಿಸುವ ಜನರಿದ್ದಾರೆ ಜನರ ಅಜ್ಞಾನ ನಿರಾಸಕ್ತಿಗಳೇ ಇವರ ಬಂಡವಾಳ ನಿಮ್ಮ ಸುತ್ತಮುತ್ತಲಿನ ಸಸ್ಯ ಸಮುದಾಯದ ಮೇಲೆ ಕಣ್ಣಿಟ್ಟು ಹೀಗಾಗದಂತೆ ನೋಡಿಕೊಳ್ಳಬೇಕು ಸಮುದಾಯ ಗೀಡ ನೀವೆಲ್ಲರೂ ಮಾಡಬಹುದಾದ ಉತ್ತಮ ಕೆಲಸ ನುರಿತ ಆಯುರ್ವೇದ ವೈದ್ಯರು ಹಾಗೂ ಸಸ್ಯ ವಿಜ್ಞಾನಿಗಳ ನೆರವಿನಿಂದ ನಿಮ್ಮ ಹಳ್ಳಿಗೆ ಅತ್ಯವಶ್ಯಕವಾಗಿ ಬೇಕಾದ ಔಷಧ ಸಸ್ಯಗಳನ್ನು ಗುರುತಿಸಿ ಪಟ್ಟಿ ಮಾಡಬೇಕು ಅರಣ್ಯ ಇಲಾಖೆಯ ನೆರವು ಪಡೆದು ನಿಮ್ಮ ಹಳ್ಳಿಯಲ್ಲಿಯೇ ಅವುಗಳನ್ನು ಬೆಳೆಯಬಹುದು ಸೂಕ್ತ ಮಾರ್ಗದರ್ಶನ ಪಡೆದು ಬಳಸಲೂಬಹುದು ಹೀಗಾಗಿ ಪ್ರತಿಯೊಂದು ಹಳ್ಳಿಯೂ ಆರೋಗ್ಯ ಸಂರಕ್ಷಣೆ ಸಂವರ್ಧನೆಗಳಲ್ಲಿ ಸ್ವಾವಲಂಬಿಯಾಗಬಹುದು ಸಾಮಾಜಿಕ ಅರಣ್ಯ ಯೋಜನೆಯಡಿಯಲ್ಲಿ ಶಾಲೆಗಳು ಯುವಕ ಮಂಡಲ ಮಂಡಲಗಳು ಔಷಧ ಸಸ್ಯಗಳನ್ನು ಬೆಳೆಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳಬಹುದು ಅರಣ್ಯ ಇಲಾಖೆ ಕೃಷಿ ವಿಶ್ವವಿದ್ಯಾನಿಲಯಗಳು ರಾಜ್ಯದಾದ್ಯಂತ ಸಸ್ಯ ಸಂಶೋಧನಾ ಕ್ಷೇತ್ರ ನರ್ಸರಿಗಳು ಗಿಡ ವನಗಳ ನಿರ್ಮಾಣವನ್ನು ಪ್ರಾರಂಭಿಸಿವೆ ಈ ಕೆಲಸದಲ್ಲಿ ನಿಮ್ಮ ಸಂಪೂರ್ಣ ಸಹಕಾರ ಸಹಭಾಗಿತ್ವಗಳು ಅವಶ್ಯಕ ಹೋಗುತ್ತಿರುವ ನಿಸರ್ಗ ಸಂಪದಕ್ಕೆ ಇದೀಗ ವಿವೇಚನೆಯ ಕಡಿವಾಣ ಬೀಳುತ್ತಿದೆ ಮರಗಿಡಗಳನ್ನು ಬೆಳೆಸುವ ಸಂರಕ್ಷಿಸುವ ಮನೋಭಾವ ನಿಧಾನವಾಗಿಯಾದರೂ ಬೆಳೆದು ಬರುತ್ತಿದೆ ಈ ಹೊಸ ಜನಜಾಗೃತಿಯಲ್ಲೇ ನಮ್ಮ ಅಮೂಲ್ಯ ಗಿಡಮೂಲಿಕೆಗಳ ಭವಿಷ್ಯವೂ ಅಡಗಿದೆ ಲಾಮಂಚದ ಶರ್ಬತ್ತು ಹುಲ್ಲಿನ ಜಾತಿಗೆ ಸೇರಿದ ದಪ್ಪ ದರ್ಭೆಯಂತೆ ಕಾಣುವಂತಹ ಔಷಧೀಯ ಗುಣವುಳ್ಳ ಲಾಮಂಚದಿಂದ ಆರೋಗ್ಯಕಾರಿಯಾದ ಶರಬತ್ತನ್ನ ಮನೆಯಲ್ಲಿ ತಯಾರಿಸಿಟ್ಕೊಂಡು ಬಳಸಬಹುದು ಇದಕ್ಕೆ ಬೇಕಾದ ವಸ್ತುಗಳು ಅಂತ ಹೇಳಿದ್ರೆ ಚೆನ್ನಾಗಿ ಒಣಗಿದ ಲಾಮಂಚದ ಬೇರಿನ ಪುಡಿ ಒಂದು ಭಾಗ ಸಕ್ಕರೆ ಅರ್ಧ ಭಾಗ ಏಲಕ್ಕಿ ಕೇಸರಿ ರುಚಿಗೆ ತಕ್ಕಷ್ಟು ಲಾಮಂಚದ ಶರಬತ್ತನ್ನು ತಯಾರಿಸುವ ವಿಧಾನ ಅಂತ ಹೇಳಿದ್ರೆ ಮೊದಲು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡ ಒಂದು ಭಾಗ ಲಾಮಂಚದ ಬೇರಿನ ಪುಡಿಗೆ ಹದಿನಾರು ಭಾಗ ನೀರನ್ನು ಸೇರಿಸಿ ಒಲೆಯ ಮೇಲಿಟ್ಟು ಕುದಿಸಿ ಇಡೀ ಮಿಶ್ರಣವನ್ನು ಅರ್ಧ ಭಾಗಕ್ಕೆ ಇಂಗಿಸ್ಕೊಳ್ಬೇಕು ಆ ನಂತರ ಅದನ್ನು ಒಲೆಯಿಂದ ಕೆಳಗಿಳಿಸಿ ಶೋಧಿಸಿಕೊಳ್ಬೇಕು ಹೀಗೆ ಶೋಧಿಸಿದ ನಂತರ ಬಂದಂತಹ ಕಷಾಯಕ್ಕೆ ಅರ್ಧ ಭಾಗ ಸಕ್ಕರೆಯನ್ನು ಸೇರಿಸಿ ಎಳೆ ಎಳೆಯಾದ ಪಾಕ ಬರೋವರೆಗೂ ಕುದಿಸಿ ಕೆಳಗಿಳಿಸಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಏಲಕ್ಕಿ ಪುಡಿ ಕೇಸರಿಗಳನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ನೀರಿಲ್ಲದ ಶುದ್ಧವಾದ ಬಾಟಲಿನಲ್ಲಿ ಹಾಕಿಡಬೇಕು ಈ ರೀತಿ ತಯಾರಿಸಿದ ಒಂದರಿಂದ ಎರಡು ಚಮಚ ಶರಬತ್ತನ್ನು ಒಂದು ಲೋಟ ನೀರು ಅಥವಾ ಹಾಲಿಗೆ ಸೇರಿಸಿ ಕುಡಿಬಹುದು ಮನೆಗೆ ಬಂದ ಅತಿಥಿಗಳಿಗೂ ಕೊಡಬಹುದು ಹೀಗೆ ಪ್ರತಿನಿತ್ಯ ಎರಡು ಬಾರಿ ಸೇವಿಸೋದ್ರಿಂದ ಅತಿಯಾದ ಬೆವರುವಿಕೆ ಬಾಯಾರಿಕೆಗಳು ಕಡಿಮೆಯಾಗುತ್ತೆ ರಕ್ತವು ಕೂಡ ಶುದ್ದಿಯಾಗುತ್ತೆ ಆಡು ಸೋಗೆಸೊಪ್ಪಿನ ಲೇಹ್ಯ ಕೆಮ್ಮು ದಮ್ಮು ಕಫದಲ್ಲಿ ರಕ್ತ ಬಿಳೋದು ಅಜೀರ್ಣ ಬಾಯಿ ರುಚಿ ಕೆಟ್ಟಿರೋದು ಈ ಮುಂತಾದ ಸಂದರ್ಭಗಳಲ್ಲಿ ಪರಿಣಾಮಕಾರಿಯಾಗಿ ಬಳಸಬಹುದಾದ ಔಷಧ ಅಂತ ಹೇಳಿದ್ರೆ ಆಡು ಸೊಪ್ಪಿನ ಲೇಹ್ಯ ನೀವು ಇದನ್ನ ಮನೆಯಲ್ಲೇ ಮಾಡಿಕೊಳ್ಬಹುದು ಇದಕ್ಕೆ ಬೇಕಾದ ವಸ್ತುಗಳು ಹೀಗಿವೆ ಆಡು ಸೋಗಿನ ರಸ ಒಂದು ಭಾಗ ಸಕ್ಕರೆ ಅರ್ಧ ಭಾಗ ಹಿಪ್ಪಲಿ ಪುಡಿ ಎಂಟನೇ ಒಂದು ಭಾಗ ತುಪ್ಪ ಎಂಟನೇ ಒಂದು ಭಾಗ ಜೇನುತುಪ್ಪ ಅರ್ಧ ಭಾಗ ಮೊದಲು ಶುದ್ಧವಾದ ಸೊಪ್ಪಿನ ರಸಕ್ಕೆ ಸಕ್ಕರೆಯನ್ನು ಸೇರಿಸಿ ಕರಗಿಸಬೇಕು ಆ ನಂತರ ಅದನ್ನು ಒಲೆ ಮೇಲಿಟ್ಟು ಚೆನ್ನಾಗಿ ತಿರುಗಿಸ್ತಾ ನಿಧಾನವಾಗಿ ಕುದಿಸಬೇಕು ನೀರಿನ ಅಂಶ ಕಡಿಮೆಯಾಗಿ ಎಳೆ ಎಳೆಯಾಗಿ ಪಾಕಕ್ಕೆ ಬಂದಾಗ ಹಿಪ್ಪಲಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಬೇಕು ಆ ನಂತರ ಪಾತ್ರೆಯನ್ನ ಒಲೆಯಿಂದ ಕೆಳಗಿಳಿಸಿ ತುಪ್ಪವನ್ನು ಸೇರಿಸಿ ಕಲಿಸಬೇಕು ಪಾಕ ಆಳ್ತಾ ಬಂದು ಸ್ವಲ್ಪ ಬಿಸಿ ಇರುವಾಗ ಜೇನುತುಪ್ಪ ಸೇರಿಸಿ ಮಿಶ್ರ ಮಾಡಿ ಶುದ್ಧವಾದ ಪಾತ್ರೆ ಅಥವಾ ಬಾಟಲಿಗೆ ಹಾಕಿಟ್ಕೊಳ್ಬೇಕು ಈ ಲೇಹ್ಯವನ್ನ ದೊಡ್ಡವರು ಮತ್ತೆ ಮಕ್ಕಳು ಇಬ್ರು ಬಳಸಬಹುದು ದೊಡ್ಡವರು ಆಹಾರಕ್ಕೆ ಮುಂಚೆ ಸೇವಿಸಬಹುದು ಮಕ್ಕಳಿಗಾದರೆ ಆಹಾರ ತಿಂದ ನಂತರ ದೊಡ್ಡವರಿಗೆ ದಿವಸಕ್ಕೆ ಮೂರು ಬಾರಿ ಒಂದರಿಂದ ಎರಡು ಚಮಚದಷ್ಟು ಮಕ್ಕಳಿಗೂ ಕೂಡ ದಿವಸಕ್ಕೆ ಮೂರು ಬಾರಿ ಆದರೆ ಪ್ರಮಾಣ ಮಾತ್ರ ಕಾಲರಿಂದ ಅರ್ಧ ಚಮಚದಷ್ಟು ಈ ಲೇಹ್ಯ ಈಗಾಗಲೇ ಹೇಳಿರೋ ಹಾಗೆ ಕೆಮ್ಮು ದಮ್ಮು ಕಫದಲ್ಲಿ ರಕ್ತ ಬೇಳೋದು, ಅಜೀರ್ಣ ಬಾಯಿ ರುಚಿ ಕೆಟ್ಟಿರೋದು ಈ ಮುಂತಾದ ಸಂದರ್ಭಗಳಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಗರುಗದ ಸೊಪ್ಪಿನ ತೈಲ ಅಥವಾ ಭೃಂಗಾಮಲಕ ತೈಲ ತಲೆಗೂದಲನ್ನು ಆರೋಗ್ಯವಾಗಿ ಬೆಳೆಸೋದ್ರಲ್ಲಿ ಮತ್ತು ಕಪ್ಪಾಗಿಡೋದ್ರಲ್ಲಿ ಗರುಗದ ಸೊಪ್ಪಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ ಇದರ ರಸದಿಂದ ತಯಾರಾದಂತಹ ಗರುಗದ ಸೊಪ್ಪಿನ ತೈಲ ಅಥವಾ ಭೃಂಗಾಮಲಕ ತೈಲವನ್ನು ತಲೆಗೆ ಹಚ್ಚೋದ್ರಿಂದ ಕೂದಲು ಉದರೋದು ತಲೆಯಲ್ಲಿ ಹೊತ್ತು ಬರೋದು ನಿಲ್ಲುತ್ತೆ ಕೂದಲು ಬಹಳ ಕಾಲ ಕಪ್ಪಾಗಿಯೇ ಉಳಿಯುತ್ತೆ ಈ ತೈಲವನ್ನು ನೀವು ಮನೆಯಲ್ಲಿಯೇ ತಯಾರಿಸಿಟ್ಕೊಳ್ಬಹುದು ಭೃಂಗಾಮಲಕ ತೈಲವನ್ನು ತಯಾರಿಸುವುದಕ್ಕೆ ಬೇಕಾದ ವಸ್ತುಗಳು ಅಂತ ಹೇಳಿದ್ರೆ ಗರುಗದ ಸೊಪ್ಪಿನ ರಸ ಒಂದು ಭಾಗ ಅಂದರೆ ಸುಮಾರು ಐನೂರು ಮಿಲಿ ಬೆಟ್ಟದ ನಲ್ಲಿಕಾಯಿ ರಸ ಅಥವಾ ನೆಲ್ಲಿಕಾಯಿ ಕಷಾಯ ಒಂದು ಭಾಗ ಅಂದರೆ ಸುಮಾರು 500 ಮಿಲಿ ಲೀಟರ್ ಎಲ್ಲೆಣ್ಣೆ ಒಂದು ಭಾಗ ಅದು ಕೂಡ ಸುಮಾರು 500 ಮಿಲಿ ಲೀಟರ್ ಕಾಯಿಸಿದ ಹಸುವಿನ ಹಾಲು ನಾಲ್ಕು ಭಾಗ ಅಂದರೆ ಸುಮಾರು ಎರಡು ಸಾವಿರ ಅಥವಾ ಎರಡು ಲೀಟರ್ ಅತಿ ಮಧುರದ ಪುಡಿ ಸುಮಾರು ಮೂವತ್ತೆರಡು ಗ್ರಾಮ್ ಇಷ್ಟು ವಸ್ತುಗಳನ್ನು ಹೊಂದಿಸಿಕೊಂಡ ನಂತರ ತೈಲವನ್ನು ತಯಾರಿಸುವುದಕ್ಕೆ ಪ್ರಾರಂಭ ಮಾಡಬಹುದು ಮೊದಲಿಗೆ ಸೊಪ್ಪಿನ ರಸ ನೆಲ್ಲಿಕಾಯಿ ರಸ ಅಥವಾ ಕಷಾಯ ಮತ್ತು ಎಳ್ಳೆಣ್ಣೆಗಳನ್ನು ಒಂದು ಕಬ್ಬಿಣದ ಬಾಂಡಲಿಗೆ ಹಾಕಬೇಕು ಬಾಂಡಲಿಯನ್ನ ಒಲೆ ಮೇಲಿಟ್ಟು ಈಗಾಗಲೇ ಕಾಯಿಸಿರುವಂತಹ ಬಿಸಿ ಹಾಲನ್ನು ಸೇರಿಸಬೇಕು ಅತಿ ಮಧುರದ ಪುಡಿಯನ್ನ ಸುಮಾರು ನೂರರಿಂದ ನೂರ ಐವತ್ತು ಮಿಲಿ ನೀರಿನಲ್ಲಿ ಕದಡಿ ಬಾಂಡಲಿಗೆ ಹಾಕಿ ಚೆನ್ನಾಗಿ ತಿರುಗಬೇಕು ತಳ ಹತ್ತೋದಕ್ಕೆ ಬಿಡದೇನೆ ಆಗಾಗ ತಿರುಗಿಸ್ತಾನೆ ಇರಬೇಕು ನೀರೆಲ್ಲ ಇಂಗಿ ಆವಿಯಾಗುವ ವೇಳೆಗೆ ಎಣ್ಣೆ ಮತ್ತು ಚರಟ ಮಾತ್ರ ಉಳಿದು ನರೆ ಬರೋದಕ್ಕೆ ಪ್ರಾರಂಭ ಆಗತ್ತೆ ಚೆನ್ನಾಗಿ ನೊರೆ ಬಂದಾಗ ಒಂದು ತೊಟ್ಟು ಬಿಸಿ ಎಣ್ಣೆಯನ್ನ ಬೆಂಕಿಗೆ ಹಾಕಬೇಕು ಅದು ಶಬ್ದ ಇಲ್ಲದೆ ಹೊಗೆ ಇಲ್ಲದೆ ಕೂಡಲೇ ಹತ್ತಿ ಉರಿದ್ರೆ ತೈಲ ಸಿದ್ಧ ಆಗಿದೆ ಅಂತ ಹೇಳಿ ಅರ್ಥ ಈ ರೀತಿ ತಯಾರಾದ ತೈಲವನ್ನ ಒಲೆಯಿಂದ ಕೆಳಗಿಳಿಸಿ ಆರೋದಕ್ಕೆ ಬಿಡಬೇಕು ಸ್ವಲ್ಪ ಬಿಸಿಯಾಗಿರುವಾಗಲೇ ತೆಳುವಾದ ಬಟ್ಟೆಯಿಂದ ಶೋಧಿಸಿ ನೀರಿಲ್ಲದ ಶುದ್ಧವಾದ ಬಾತಿಲಿನಲ್ಲಿ ಸಂಗ್ರಹಿಸಿಟ್ಕೊಳ್ಬೇಕು ಇದೆ ಭೃಂಗಾಮಲಕ ತೈಲ ಈ ತೈಲವನ್ನ ಪ್ರತಿನಿತ್ಯ ತಲೆ ಕೂದಲೆ ಹಾಗೂ ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಚ್ಚೋದ್ರಿಂದ ತಲೆ ಕೂದಲು ಆರೋಗ್ಯವಾಗಿ ಕಪ್ಪಾಗಿರುತ್ತೆ ಕೂದಲು ಉದುರೋದು ಬರೋದು ಕಡಿಮೆಯಾಗುತ್ತೆ ತಲೆನೋವು ಕಡಿಮೆಯಾಗಿ ದೃಷ್ಟಿ ಉತ್ತಮವಾಗುತ್ತೆ Push back. ಸಂತೋಷಪಡಿ ತಮ್ಮ ಟೊಂಗೆಗಳನ್ನು ಇವು ಓಡುವ ಕುದುರೆಗಳಂತೆ ಎಲ್ಲ ಕಡೆಗೂ ಹರಿಬಿಟ್ಟಿವೆ ತಾಯಿ ನಮ್ಮ ದೇವತೆ ತಾಯಿ ನಿನ್ನ ನರಗಳು ನೂರಾರು ನಿನ್ನ ಬೇರುಗಳು ಸಾವಿರಾರು ಂತೆ ಮರ ಬಣ್ಣಿಗಳೆಲ್ಲ ಒಪ್ಪಿಗೆ ಸೇರಿ ಕಂಗೊಳಿಸುತ್ತಿವೆ ತಮ್ಮ ಚಕ್ರವರ್ತಿಯಾದ ಸೋಮಲತೆಯೊಡನೆ ಸಂಭಾಷಿಸುತ್ತಿವೆ ವಿಚಾರವನ್ನು ರಾಜ ಸೌಂದರ್ಯಕ್ಕೆ ಮನ ಸೋಲದವರೇ ಬಹು ವಿರಳ ಮನೆಯ ಅಂಗಳದಲ್ಲಿ ಬೆಳೆದು ನಿಂತು ತಮ್ಮ ಸುತ್ತಲಿನ ಪರಿಸರಕ್ಕೆ ಮೆರುಗು ನೀಡುವ ಹೂಗಳು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿರುವ ನಿಸರ್ಗದ ಪ್ರತೀಕಗಳು ಪ್ರಕೃತಿಯ ಈ ಸುಂದರ ಜೀವಿಗಳಿಗೆ ಅನುಪಮವಾದ ಔಷಧೀಯ ಗುಣಗಳೂ ಇವೆ ಎಂಬ ವಿಷಯ ಅನೇಕರಿಗೆ ತಿಳಿದಿಲ್ಲ ಉದಾಹರಣೆಗೆ ಪುಷ್ಪ ಪ್ರಪಂಚದ ಪ್ರಖ್ಯಾತ ಪ್ರಭೇದಗಳಾದ ಜಾಜಿಮಲ್ಲಿಗೆ ಪಾರಿಜಾತೆಗಳು ಅಮೂಲ್ಯ ಔಷಧ ಸಸ್ಯಗಳು ಹೌದು ಸಸ್ಯ ಸಂಜೀವಿನಿ ಮಾಲಿಕೆಯ ಇಂದಿನ ಕಾರ್ಯಕ್ರಮದಲ್ಲಿ ಇವುಗಳ ಪರಿಚಯವಿದೆ ಇವುಗಳ ಜೊತೆಗೆ ಕುಪ್ಪಿಗಿಡ, ಗಿಡ ಸೊಗದೆ ಬೇರು ಮತ್ತು ತುಂಬೆಗಳ ಔಷಧೀಯ ವಿವರಗಳೂ ಇವೆ ಕುಪ್ಪಿಗಿಡ ಗಿಡ ಸುಮಾರು ಎರಡು ಅಡಿಗಳವರೆಗೆ ಬೆಳೆಯುವಂತಹ ಒಂದು ಸಣ್ಣ ಸಸ್ಯ ತೋಟಗಾರರ ಪಾಲಿಗೆ ಇದೊಂದು ಕಳೆ. ಹೀಗಾಗಿ ರಸ್ತೆಯ ಅಕ್ಕಪಕ್ಕಗಳಲ್ಲೂ ಇದನ್ನು ತಾವು ನೋಡಬಹುದು ಈ ಕುಪ್ಪಿ ಗಿಡಕ್ಕೆ ಸೊಪ್ಪು ಚಲ್ಮಾರಿ ಜಲ್ಮಲಿ ಈ ಮುಂತಾದ ಹೆಸರುಗಳು ಕೂಡ ಇವೆ ಹರಿತಮಂಜರಿ ಇದರ ಸಂಸ್ಕೃತದ ಹೆಸರು ಈ ಗಿಡಕ್ಕೆ ಒಳ್ಳೆಯ ವಾಸನೆ ಇಲ್ಲದಿದ್ದರೂ ಔಷಧಿ ಗುಣಗಳಿಗೆ ಮಾತ್ರ ಕೊರತೆ ಏನೂ ಇಲ್ಲ ಈ ಸಸ್ಯ ಎರೆಯಲ್ಲಿರೋ ಕಫವನ್ನ ನಿವಾರಿಸುತ್ತೆ ಹೊಟ್ಟೆಯಲ್ಲಿರೋ ಹುಳುಗಳನ್ನು ನಾಶಪಡಿಸತ್ತೆ ಚರ್ಮ ರೋಗಗಳನ್ನು ಗುಣಪಡಿಸತ್ತೆ ಈ ಕುಪ್ಪಿ ಯಾವ ಸಂದರ್ಭದಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅವರು ಪರಿಚಯ ಮಾಡಿಕೊಡ್ತಾರೆ ಇದನ್ನು ಮಲಬದ್ಧತೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಬಹುದು ಬೇರಿನ ಸಮೇತ ಇಡೀ ಸಸ್ಯವನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ತಕ್ಕಂಥದ್ದು ಇಂತಹ ಪುಡಿಗೆ ಒಂದು ಭಾಗ ಒಣಗಿದ ಪುಡಿಗೆ ಹದಿನಾರು ಭಾಗ ನೀರನ್ನು ಸೇರಿಸಿ ಹನ್ನೆರಡು ಗಂಟೆಗಳ ಕಾಲ ನೆನೆ ಇಡಬೇಕು ನಂತರ ತಾಪ ಹೆಚ್ಚು ಇಲ್ಲದೆ ಇರತಕ್ಕಂಥ ಒಲೆಯ ಮೇಲೆ ಕಾಯಿಸಿ ನಾಲ್ಕನೇ ಒಂದಷ್ಟು ನೀರು ಆರೋವರೆಗೆ ಅದನ್ನು ಕಾಯಿಸಿ ನಂತರ ಬಟ್ಟೆಯಲ್ಲಿ ಶೋಧಿಸಿ ಇಟ್ಕೊಳ್ತಕ್ಕಂಥದು ಇದನ್ನು ಅರ್ಧದಿಂದ ಒಂದು ಅಂಶ ಪ್ರಮಾಣದಷ್ಟು ದೊಡ್ಡವರೆಗೂ ಒಂದು ಟೀ ಚಮಚೆಯಿಂದ ಎರಡು ಟೀ ಚಮಚೆವರೆಗೂ ಮಕ್ಕಳಲ್ಲಿಯೂ ಕೊಡೋದ್ರಿಂದ ಮಲಪ್ರವೃತ್ತಿ ಚೆನ್ನಾಗಿ ಆಗಿ ತೊಂದರೆ ನಿವಾರಣೆ ಆಗುತ್ತೆ ಹಾಗೆ ಹಸಿ ಎಲೆಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಶುಭ್ರವಾದ ಹೊರಳಿನಲ್ಲಿ ಜಜ್ಜಿ ಸ್ವಚ್ಛವಾದಂಥ ವಸ್ತು ಅದನ್ನು ತೆಗೆದುಕೊಂಡು ಹಿಂಡಿ ಬರ್ತಕ್ಕಂಥ ರಸವನ್ನ ಅರ್ಧದಿಂದ ಒಂದು ಟೀ ಚಮಚೆಯಷ್ಟು ಪ್ರಮಾಣ ಜೇನಿನೊಂದಿಗೆ ಬೆರೆಸಿ ತೆಗೆದುಕೊಳ್ಳುವುದರಿಂದ ಹಸು ಮಕ್ಕಳಲ್ಲಿ ಪಕ್ಕಿಯ ಸೆಳೆತ ಕೆಮ್ಮು ಹೊಟ್ಟೆಯಲ್ಲಿ ಇರತಕ್ಕಂಥ ಕ್ರಿಮಿಗಳು ಮತ್ತು ಕ್ರಿಮಿ ರೋಗಗಳು ಇದು ಅದರಲ್ಲಿ ಒಳ್ಳೆಯ ಪರಿಣಾಮವನ್ನು ಉಂಟುಮಾಡುತ್ತೆ ಮಕ್ಕಳಿಗೆ ಕಫ ಕೆಮ್ಮು ಅಧಿಕವಾದಾಗ ಈ ರಸವನ್ನು ಕೊಡೋದ್ರಿಂದ ಕೂಡಲೇ ವಾಂತಿ ಮಾಡಿಸುತ್ತೆ ವಾಂತಿ ಮಾಡಿದ ನಂತರ ಕಫ ಮತ್ತು ಕೆಮ್ಮು ನಿವಾರಣೆಯಾಗುತ್ತೆ ಆಮೇಲೆ ಹಾಗೆ ಮಕ್ಕಳಲ್ಲಿ ಮಲಪ್ರವೃತ್ತಿ ಸರಿಯಾಗಿ ಆಗದೇ ಇದ್ದಂತಹ ಪಕ್ಷದಲ್ಲಿ ಮಲಬದ್ಧತೆ ತುಂಬ ಇದ್ದಾಗ ಎಲೆಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಡೆದು ಸುಮಾರಾಗಿ ಅರೆದು ಬತ್ತಿಯ ರೀತಿಯಲ್ಲಿ ಮಾಡಿಕೊಳ್ಬೇಕು ಇದನ್ನು ಹೊಸದು ಬತ್ತಿಯ ರೀತಿಯಲ್ಲಿ ಮಾಡಿಕೊಂಡು ಗುದವರ್ತಿ ಅಂತ ಹೇಳ್ತೇವೆ ನಮ್ಮಲ್ಲಿ ಅದನ್ನು ಮಲವನ್ನು ತಡೆದಂತಹ ಸಮಯದಲ್ಲಿ ಈ ಗುದವರ್ತಿಯನ್ನು ಮಲ ಬರತಕ್ಕಂಥ ಜಾಗದಲ್ಲಿ ಇಟ್ಟು ತೆಗೆಯುವುದರಿಂದ ಮಲವು ಸುಲಭವಾಗಿ ಹೊರಗಡೆ ಬರುತ್ತೆ ಚರ್ಮಗೆ ತೊಳೆದ ಎಲೆಯನ್ನು ಅಡುಗೆ ಉಪ್ಪು ಒಂದು ಚಿಟಿಕೆಯಷ್ಟು ಮತ್ತು ಸುಟ್ಟ ಸುಣ್ಣ ಅಥವಾ ನಿಂಬೆಹಣ್ಣಿನ ರಸ ಅದರಲ್ಲಿ ಚರ್ಮದ ಮೇಲೆ ಹಚ್ಚೋದ್ರಿಂದ ಯಾವುದೇ ರೀತಿಯಾದಂತಹ ಹುಳುಗಳ ಸೋಂಕು ಕಜ್ಜಿ ಮುಂತಾದ ಚರ್ಮಗಳಲ್ಲಿ ಅತಿ ಉಪಯುಕ್ತವಾದಂಥ ಮೂಲಕ ಆಗಿದೆ ಎಲೆಗಳ ಎಳ್ಳೆಣ್ಣೆಯಲ್ಲಿ ಅಂದರೆ ನಾಲ್ಕು ಭಾಗ ಎಲೆಗಳ ರಸವನ್ನು ಒಂದು ಭಾಗ ಎಳ್ಳೆಣ್ಣೆಯಲ್ಲಿ ಹಾಕಿ ಬೆಂಕಿ ಮೇಲಿಟ್ಟು ನೀರು ಆರುವವರೆಗೆ ಕಾಯಿಸಿ ನಂತರ ಸಿದ್ಧಪಡಿಸಿದಂತಹ ಈ ಎಣ್ಣೆಯನ್ನು ಸಂಧಿವಾತ ಅಂದರೆ ಕೀಲುಗಳ ನೋವು ಇದರ ಮೇಲೆ ಭಾಷೆ ಮಾಡುವುದರಿಂದ ಹೆಚ್ಚು ಉಪಕಾರವಾಗುತ್ತೆ ಸೊಗದೆ ಬೇರಿನ ಕಷಾಯದ ಬಗ್ಗೆ ನಿಮಗೀಗಾಗಲೇ ತಿಳಿದಿದೆ ನನ್ನಾರಿ ಬೇರು ನಾಮದ ಬೇರು ಸುಗಂಧಿ ಬೇರು ಕನ್ಯಾಬೇರು ಈ ಮುಂತಾದ ಹೆಸರುಗಳಿರುವ ಈ ಗಿಡದ ಬೇರಿಗೆ ಅನೇಕ ಔಷಧಿ ಗುಣಗಳಿವೆ ಸೊಗದೆ ಬೇರು ರಕ್ತವನ್ನು ಶುದ್ಧಿ ಮಾಡುತ್ತೆ ಮೂತ್ರ ಪ್ರವರ್ತನೆಯನ್ನು ಸರಿಪಡಿಸುತ್ತೆ ಉರಿ ಮೂತ್ರವನ್ನು ನಿವಾರಿಸತ್ತೆ ಸಾಮಾನ್ಯವಾದ ಚರ್ಮದ ತೊಂದರೆಗಳನ್ನು ಗುಣಪಡಿಸಿ ಕೀಲು ರೋಗಗಳನ್ನು ಕಡಿಮೆ ಮಾಡುತ್ತೆ ಇದರಲ್ಲಿ ನಾವು ಎರಡು ರೀತಿಯಲ್ಲಿ ನೋಡಬಹುದು ಔಷಧಿಯ ಉಪಯೋಗಗಳು ಹಾಗೂ ಆಹಾರದ ಉಪಯೋಗಗಳು ಔಷಧೀಯ ಉಪಯೋಗಗಳಲ್ಲಿ ಹೇಳೋದಾದರೆ ಗಿಡದ ಬೇರನ್ನು ಚೆನ್ನಾಗಿ ನೆರಳಿನಲ್ಲಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಒಂದು ಬಟ್ಟೆಯಲ್ಲಿ ಶೋಧಿಸಿ ಇಟ್ಟುಕೊಳ್ಬೇಕು ಇಂತಹ ಪುಡಿಯನ್ನು ಒಂದು ಟೀ ಚಮಚೆಯಷ್ಟು ಹಸುವಿನ ಹಾಲಿನಲ್ಲಿ ಸೇವಿಸುವುದರಿಂದ ಮೂತ್ರ ಪ್ರವರ್ತನೆ ಸರಿಪಡಿಸುತ್ತೆ ಹಾಗೂ ಮೂತ್ರದ ಕೋಶದಲ್ಲಿ ಇರ್ತಕ್ಕಂಥ ಕಂಡುಬರತಕ್ಕಂಥ ಕಲ್ಲು ಮತ್ತು ರಕ್ತಯುಕ್ತವಾದಂತಹ ಮೂತ್ರಪ್ರವರ್ತನೆ ಇತ್ಯಾದಿಗಳಲ್ಲಿ ಅತಿ ಉಪಯುಕ್ತವಾಗಿದೆ ಹಾಗೂ ಉರಿ ಮೂತ್ರದಲ್ಲಿ ತುಂಬ ಪ್ರಯೋಜನಕಾರಿಯಾಗುತ್ತೆ ಈ ರೀತಿಯಾಗಿ ಸೇವಿಸುವುದರಿಂದ ಮಧುಮೇಹದವರು ಸಹ ಇದನ್ನು ಈ ರೀತಿ ಚೂರ್ಣ ಅಥವಾ ಪುಡಿಯನ್ನು ಮಾಡಿಟ್ಕೊಂಡು ಚಹಾ ರೀತಿಯಲ್ಲಿ ತಯಾರು ಮಾಡಿಕೊಂಡು ಉಪಯೋಗ ಮಾಡೋದರಲ್ಲಿ ತುಂಬ ಪ್ರಯೋಜನವಾಗುತ್ತೆ ಹಾಗೆ ಬೇಲಿನ ಕಷಾಯವನ್ನು ಅಂದರೆ ಒಂದು ಭಾಗ ಚೂರ್ಣ ಅಥವಾ ಈ ಪುಡಿಯನ್ನು ಹದಿನಾರು ಭಾಗ ನೀರಿನಲ್ಲಿ ಸೇರಿಸಿ ನಾಲ್ಕನೇ ಒಂದು ಭಾಗಕ್ಕೆ ಕಾಯಿಸಿ ಇಳಿಸ್ಕೊಳ್ತಕ್ಕಂಥದ್ದು ಆ ಕಷಾಯವನ್ನು ಮಾಡಿಟ್ಕೊಂಡು ಸುಮಾರು ಒಂದು ಔನ್ಸು ಅಂದರೆ ಆರು ಟೀ ಚಮಚೆ ಒಂದು ಟೀ ಚಮಚೆ ಜೀರಿಗೆ ಪುಡಿ ಇದ ಇದೆರಡನ್ನು ಸೇರಿಸಿ ಸೇವಿಸುವುದರಿಂದ ರಕ್ತ ಶುದ್ಧಿಯಾಗುತ್ತೆ ಹಾಗೂ ಚರ್ಮದ ಸಾಮಾನ್ಯ ತೊಂದರೆಗಳನ್ನು ದೂರ ಇಡೋದಕ್ಕೆ ಅನುಕೂಲವಾಗುತ್ತೆ ಹಾಗೂ ಹುಡುಗರಲ್ಲಿ ಬರ್ತಕ್ಕಂಥ ವಯಸ್ಕರಲ್ಲಿ ಬರ್ತಕ್ಕಂಥ ಮಡವೆಗಳಲ್ಲಿಯೂ ಕೂಡ ಈ ರೀತಿಯಾದಂತಹ ಕಷಾಯವನ್ನು ಸೇವಿಸುವುದು ಬಹಳ ಪ್ರಯೋಜನಕಾರಿಯಾಗಿದೆ ಸೊಗದೆ ಬೇರು ಜೀರಿಗೆ ಎರಡನ್ನು ಸೇರಿಸಿ ಕಷಾಯ ಮಾಡಿ ತೋಳೋದ್ರಿಂದ ಮಡುವೆಗಳು ಬಹಳ ಚೆನ್ನಾಗಿ ಹೋಗುತ್ತದೆ ಬೇರನ್ನು ಅದೇ ರೀತಿ ನೀರಿನಲ್ಲಿ ಹರಿದು ನೋವಿನಿಂದ ಕೂಡಿದಂತಹ ಊತ ಇರತಕ್ಕಂಥ ಜಾಗಗಳಲ್ಲಿ ಲೇಪನ ಮಾಡೋದರಿಂದ ಅಂದರೆ ಕೀಲು ರೋಗ ಅಥವಾ ನೋವುಗಳನ್ನು ಇರತಕ್ಕಂಥ ಯಾವುದೇ ಭಾಗದಲ್ಲಿ ಈ ಲೇಪನವನ್ನು ಮಾಡೋದರಿಂದ ಆ ನೋವುಗಳೆಲ್ಲ ಅತಿ ಶೀಘ್ರವಾಗಿ ಕಡಿಮೆ ಇದು ಔಷಧವಾಗಿ ಔಷಧೀಯವಾಗಿ ಉಪಯೋಗಿಸ್ತಕ್ಕಂಥದ್ದು ಹಾಗೆ ಇದನ್ನು ಆಹಾರ ರೀತಿಯಲ್ಲಿ ಸಹ ಉಪಯೋಗ ಮಾಡಬಹುದು ಬೇಲಿನ ಕಷಾಯವನ್ನು ಮಾಡಿ ಹಾಲು ಮತ್ತು ಸಕ್ಕರೆಯೊಂದಿಗೆ ಪ್ರತಿ ದಿವಸ ಸೇವಿಸುವುದರಿಂದ ಶಕ್ತಿ ವರ್ಧನೆಯಾಗುವುದರ ಜೊತೆಗೆ ಉತ ಹಸು ಉತ್ತಮವಾದಂಥ ಹಸುವನ್ನು ಕೂಡ ಕೊಡುತ್ತೆ ಹಾಗೂ ಆಹಾರವನ್ನು ಜೀರ್ಣಿಸುವ ಶಕ್ತಿಯನ್ನು ಹೆಚ್ಚಿ ಮಾಡುತ್ತೆ ಇದು ರಕ್ತಶುದ್ಧಿಯಾಗಿ ಚರ್ಮದ ಉತ್ತಮ ಕಾಂತಿ ಮತ್ತು ವರ್ಣನೆಗಳನ್ನು ಕೂಡ ಅಭಿವೃದ್ಧಿಪಡಿಸುತ್ತೆ ಹಾಗೆ ಬೇಲಿನ ಕಷಾಯದಿಂದ ತಯಾರಿಸಿದಂಥ ಶರಬತ್ತು ಅಂದರೆ ಸಕ್ಕರೆ ಪಾಕದಲ್ಲಿ ತಯಾರು ಮಾಡಿಟ್ಟುಕೊಂಡು ಇದನ್ನು ಉತ್ತಮವಾದಂಥ ತಂಪಾದ ಪಾನೀಯವಾಗಿ ಕೂಡ ಉಪಯೋಗ ಮಾಡ್ಬೋದು ಇದು ತುಂಬ ರುಚಿಕರ ಹಾಗೂ ಸುಗಂಧಮಯವಾಗಿಯೂ ಜಾಜಿ ಮಲ್ಲಿಗೆ ಸುಂದರವಾದ ಹೂವು ಸುವಾಸನಾ ಭರಿತವಾದ ಜಾಜಿ ಮಲ್ಲಿಗೆ ಹೂದೋಟಗಳಿಗೆ ಅಲಂಕಾರ ಮನೆ ಮನೆಯಂಗಳಕ್ಕೆ ಮೆರುಗು ಇದು ಬಹುಶಃ ಎಲ್ಲರಿಗೂ ತಿಳಿದಿರುವಂತಹ ವಿಷಯನೇ ಆದರೆ ಸಾಮಾನ್ಯವಾಗಿ ತಿಳಿದಿರದ ಒಂದು ವಿಷಯ ಅಂತ ಹೇಳಿದ್ರೆ ಅದರ ಅಮೂಲ್ಯ ಔಷಧಿಯ ಗುಣಗಳು ಜಾಜಿ ಮಲ್ಲಿಗೆಯ ಹೂವು ಎಲೆ ಮತ್ತು ಬೇರು ಅತ್ಯುತ್ತಮ ಔಷಧ ದ್ರವ್ಯಗಳು ಹಲ್ಲುನೋವು ಬಾಯಿಹುಣ್ಣು ಆಣಿ ಸೋರುವ ಕಿವಿ ಗಾಯದಿಂದಾದ ಸಣ್ಣ ರಕ್ತಸ್ರಾವ ಮತ್ತು ಚರ್ಮ ರೋಗಗಳಲ್ಲಿ ಜಾಜಿ ಬಹು ಪ್ರಯೋಜನಕಾರಿ ಇದರ ಬೇರು ಎಲೆ ಹೂವು ಮೂರನ್ನೂ ಸಹ ಔಷಧ ದ್ರವ್ಯಗಳನ್ನಾಗಿ ಉಪಯೋಗಿಸ್ತಕ್ಕಂಥ ಕ್ರಮ ಇದೆ ಇದರ ಉಪಯೋಗಗಳನ್ನ ಹೇಗೆ ಅಂತ ಹೇಳಿದರೆ ಎಲೆಗಳು ಒಗರ ರಸದಿಂದ ಕೂಡಿರುತ್ತೆ ಇದು ಹಲುಮೋ ನಿವಾರಿಸೋದ್ರಲ್ಲಿ ತುಂಬ ಉಪಕಾರಿಯಾಗಿದೆ ಇದನ್ನು ಚೆನ್ನಾಗಿ ಜಜ್ಜಿ ಬಾಯಿನಲ್ಲಿ ಇಟ್ಟುಕೊಂಡು ಅಥವಾ ಬಾಯಿನಲ್ಲೇ ಅಗಿದು ಅದನ್ನು ಬಾಯಿ ಹೂವಿದ್ದ ಕಡೆಯಲ್ಲಿ ಮತ್ತು ಹಲ್ಲು ನೋವಿರುವ ಕಡೆಯಲ್ಲಿ ಇಟ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ನಂತರ ಉಗುಡೋದ್ರಿಂದ ಹಲ್ಲು ನೋವು ಕಡಿಮೆ ಆಗುತ್ತೆ ಹಾಗೂ ಬಾಯಿನಲ್ಲಿ ಬರ್ತಕ್ಕಂಥ ಹೂವು ಕೂಡ ವಾಸಿಯಾಗುತ್ತೆ ಹಾಗೆ ಎಲೆಯ ರಸವನ್ನು ಕಾಲು ಬೆರಳುಗಳ ಮಧ್ಯದಲ್ಲಿ ಬರ್ತಕ್ಕಂಥ ಮೃದುವಾದ ಆಣಿ ಅದರ ಮೇಲೆ ಹಚ್ಚೋದ್ರಿಂದ ಎರಡು ಮೂರು ದಿವಸ ಹಚ್ಚೋದಕ್ಕೆ ಅದು ವಾಸಿಯಾಗಿ ತುಂಬ ಉಪಕಾರವಾಗುತ್ತೆ ಹಾಗೂ ಕಾಲಿನ ಮಧ್ಯದಲ್ಲಿ ಸೆಳೆಯುವುದು ಅಂತ ಹೇಳ್ತಾರೆ ಅದಕ್ಕೂ ಸಹ ಇದರ ಎಲೆಯ ರಸವನ್ನು ಹಚ್ಚೋದ್ರಿಂದ ಬೇಗ ಗುಣವಾಗುತ್ತೆ ಎಲೆಗಳನ್ನು ಅಥವಾ ಅದರ ರಸವನ್ನು ಎಳ್ಳೆಣ್ಣೆಯಲ್ಲಿ ಕಾಯಿಸಿ ಒಂದು ಭಾಗ ಎಣ್ಣೆ ಎಳ್ಳೆಣ್ಣೆ ಹಾಗೂ ನಾಲ್ಕು ಭಾಗ ಇದರ ಎಲೆಯ ರಸವನ್ನು ಎರಡನ್ನು ಹಾಕಿ ಕಾಯಿಸಿ ಆ ನೀರಿನ ಅಂಶ ಹೋದ ಆ ಅಂಥ ಎಣ್ಣೆಯನ್ನು ಕಿವಿಯನ್ನು ಸೋತಾ ಇರತಕ್ಕಂಥ ಸಂದರ್ಭದಲ್ಲಿ ಉಪಯೋಗಿಸೋದ್ರಿಂದ ಬಹು ಪ್ರಯೋಜನಕರವಾಗುತ್ತೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಒಂದು ಜಾತ್ಯಾದೀತೈಲ ಎಂಬತಕ್ಕಂಥ ಬಹು ಪ್ರಸಿದ್ಧವಾದ ಗಾಯಕ್ಕೆ ಹಚ್ಚುವ ಔಷಧಿ ಕೂಡ ಇದರಿಂದಾನೇ ಮಾಡಿದಂತಹ ಜಾತ್ಯಾದಿ ತೈಲ ಅಂತ ಹೇಳಿ ಮತ್ತೊಂದು ತುಪ್ಪದಲ್ಲಿ ಮಾಡೋದನ್ನ ಜಾತ್ಯಾದಿ ಗೃತ ಅಂತ ಅಹಜ ಹಳೆಯ ವ್ರಣಗಳಲ್ಲಿ ಕೂಡ ಇದನ್ನ ಆಯುರ್ವೇದದಲ್ಲಿ ಹಾಗೆ ಶುದ್ಧವಾದ ಎಲೆಯನ್ನು ಹರಿದು ರಕ್ತಸ್ರಾವ ಇರತಕ್ಕಂತಹ ಗಾಯಗಳಲ್ಲಿ ಹಚ್ಚಿದ್ರೆ ರಕ್ತಸ್ರಾವವು ನಿಂತು ಗಾಯ ಕೂಡ ಬೇಗ ವಾಸಿಯಾಗುತ್ತೆ ಬೇಲಿನ ಸೂಕ್ಷ್ಮ ಚೂರ್ಣ ಅಂದ್ರೆ ಪುಡಿಯನ್ನಾಗಿ ಮಾಡಿಟ್ಟುಕೊಂಡು ಒಂದು ಚಮಚೆಯನ್ನು ಈ ಚೂರ್ಣವನ್ನು ಹಾಲಿನಲ್ಲಿ ಸೇವಿಸ್ತಕ್ಕಂಥದ್ದು ಪ್ರತಿ ದಿವಸ ಹೆಚ್ಚು ಬಲಕಾರಕ ಅಂಥೇಳಿ ನಾವು ಕಂಡಿದ್ದೇವೆ ಹೂವಿನ ಸುಗಂಧ ತೈಲವು ಚರ್ಮರೋಗಗಳಲ್ಲಿ ತಲೆನೋವಿನಲ್ಲಿ ಮೇಲೆ ಹಚ್ಚಂದರೆ ಬಾಹ್ಯಲೇಪನ ಮಾಡೋದರಿಂದ ಹೆಚ್ಚು ಉಪಯೋಗವಾಗಿರೋದನ್ನು ಕಂಡಿದ್ದೇವೆ ಡಾಕ್ಟ್ರೇ ಹಾಗೆಯೇ ಇದರ ಎಲೆಯ ರಸ ಸುಟ್ಟುಗಾಯದಲ್ಲಿ ಕೂಡ ತುಂಬ ಉಪಯೋಗವಾಗುತ್ತೆ ಸುಟ್ಟುಗಾಯದಲ್ಲಿ ಅದರ ಎಲೆಯ ರಸವನ್ನು ತೆಗೆದು ಕೂಡಲೇ ಹಚ್ಚೋದ್ರಿಂದ ಹೆಚ್ಚು ಬೊಬ್ಬೆ ಬರೋದಿಲ್ಲ ಮತ್ತು ಬಂದು ಬಂದಿರತಕ್ಕಂತಹ ಗಾಯಗಳಲ್ಲಿ ಕೂಡ ಇದನ್ನು ಹಚ್ಚುವುದರಿಂದ ಬೇಗ ವಾಸಿ ಆಗುತ್ತೆ ಹಾಗೂ ಕಳಮೆಗಳು ಉಳಿಯೋದಿಲ್ಲ ಎಲ್ಲ ಕಡೆಯಲ್ಲೂ ಬಹು ಸಾಮಾನ್ಯವಾಗಿ ಕಾಣುವಂತಹ ಬಹುತೇಕ ಎಲ್ಲರಿಗೂ ಪರಿಚಯ ಇರುವಂತಹ ಒಂದು ಸಣ್ಣ ಗಿಡ ಅಂತ ಹೇಳಿದ್ರೆ ತುಂಬೆ ಮಳೆಗಾಲದಲ್ಲಿ ಚಿಗುಳುವಂತಹ ತುಂಬಿಯನ್ನ ದ್ರೋಣ ಪುಷ್ಪ ಅಂತ ಕೂಡ ಕರೀತಾರೆ ಜ್ವರ ಹಳೆಯ ಚರ್ಮರೋಗ ನೋವಿನಿಂದ ಕೂಡಿದ ಊತ ಶೀತ ನೆಗಡಿ ಕಣ್ಣಿನ ಸೋಂಕು ರೋಗ ಕಾಮಾಲೆಗಳಲ್ಲಿ ತುಂಬೆಯ ಬಳಕೆ ಬಹು ಇದರ ಉಪಯೋಗಗಳು ಅನೇಕ ಇದೆ ಅದರಲ್ಲಿ ಇಡೀ ಸಸ್ಯ ಅಂತಂದರೆ ಬೇರೆಯಿಂದ ಹಿಡಿದು ಇಡೀ ಸಸ್ಯವನ್ನು ಉಪಯೋಗಿಸಿ ಮಾಡಿದಂಥ ಕಷಾಯ ಅಂದರೆ ಒಂದು ಭಾಗ ಈ ಗಿಡ ಹಾಗೂ ನಾಲ್ಕು ಭಾರ ಈ ನೀರನ್ನು ಹಾಕಿ ನಾಲ್ಕನೇ ಒಂದು ಭಾಗಕ್ಕೆ ಇಳಿಸಿ ಅಂಥ ಕಷಾಯವನ್ನು ಒಂದರಿಂದ ಎರಡು ಅಂಶ ಪ್ರಮಾಣದಲ್ಲಿ ಯಾವುದೇ ಜ್ವರದಲ್ಲಿಯೂ ಕೂಡ ಕೊಡೋದರಿಂದ ज्वर बेग कल रसव किटीभ अब आयुर्वेदली अथ सोरियासिस चर्म खायल अथवा यद दीर्घकाल चर्म रोगली सह मेले हचद्री नोविंद ऊत कड़मी चर्म रोग बेगवे क्रिमिकीट कड़ी सह यल रसव हचोद्रे तुम प्रयोजन वे कज्जी अंतरत ಅದಕ್ಕೆ ಚರ್ಮದ ಖಾಯಲೆ ಅದಕ್ಕೆ ಈ ಎಲೆಯನ್ನು ಜಜ್ಜಿ ಕಜ್ಜಿ ಇರತಕ್ಕಂಥ ಎಲ್ಲಾ ಭಾಗದಲ್ಲಿ ಲೇಪನ ಮಾಡೋದರಿಂದ ಎರಡು ಮೂರು ದಿವಸದಲ್ಲೇ ಕಜ್ಜಿ ವಾಸಿಯಾಗುವಂಥದ್ದು ಕಂಡುಬಂದಿದೆ ಹಾಗೆ ಇದರ ಹೂವುಗಳನ್ನು ಚೆನ್ನಾಗಿ ತೊಳೆದು ಅರೆದು ಬಟ್ಟೆಯಲ್ಲಿ ಹಿಂಡಿ ಬರತಕ್ಕಂಥ ರಸವನ್ನು ಐದರಿಂದ ಒಂದು ತೊಟ್ಟು ಈ ರಸಕ್ಕೆ ಎರಡರಷ್ಟು ಜೇನುತುಪ್ಪವನ್ನು ಸೇರಿಸಿ ಅರ್ಧ ಚಿಟಿಕೆ ಬೆಳೆಗಾರ ಅದರ ಪುಡಿಯೊಂದಿಗೆ ಕೊಡೋದರಿಂದ ಶೀತ ನೆಗಡಿ ಕೆಮ್ಮು ಇದಲ್ಲೂ ಕಡಿಮೆಯಾಗಿ ಮಕ್ಕಳ ಕಫಯುಕ್ತ ಕೆಮ್ಮಿನಲ್ಲಂತು ಬಹಳ ಪ್ರಯೋಜನಕಾರಿಯಾಗಿದೆ ಹಾಗೆಯೇ ಹೂವನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಾಲಿನಲ್ಲಿ ಹರಿದು ಎರಡು ಮೂರು ತೊಟ್ಟೆಗಳನ್ನು ಕಣ್ಣಿನಲ್ಲಿ ಹಾಕೋದ್ರಿಂದ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಬರ್ತಕ್ಕಂಥ ಕಣ್ಣಿನ ಸೋಂಕು ರೋಗಗಳನ್ನು ತಡೆಗಟ್ಟಬಹುದು ಮಕ್ಕಳಲ್ಲಿ ಬರ್ತಕ್ಕಂಥ ಬೇದಿಗೆ ಸಹ ಇದು ತುಂಬ ಉಪಯೋಗವಾಗುತ್ತೆ ಹೂವಿನ ರಸ ಹದಿನೈದು ತೊಟ್ಟನ್ನು ಹತ್ತ ಹದಿನೈದು ತೋಟನ ಒಣ ಖರ್ಜೂರದ ಪುಡಿ ಎರಡನ್ನು ಎರಡನ್ನೂ ಬೆರೆಸಿಕೊಡೋದ್ರಿಂದ ಮಕ್ಕಳಿಗೆ ಬರ್ತಕ್ಕಂತಹ ಬೇದಿ ಕೂಡಲೇ ಕಡಿಮೆ ಆಗುತ್ತೆ ಹಾಗೆ ಎಲೆ ರಸ ಯಕೃತ್ತಿನ ರೋಗಗಳಲ್ಲಿ ಅತಿ ಉಪಯೋಗ ಉದಾಹರಣೆ ಕಾಮಾಲೆ ಇಂಥದ್ರಲ್ಲಿ ಒಂದು ಅಂಶ ರಸವನ್ನು ಎರಡು ವೇಳೆ ತೆಗೆದುಕೊಳ್ಳೋದ್ರಿಂದ ಒಂದು ಐದಾರು ದಿವಸ ತೆಗೆದು ತೆಗೆದುಕೊಳ್ಳೋದ್ರಲ್ಲೇ ಮೂತ್ರದ ಬಣ್ಣ ಎಲ್ಲವೂ ಬದಲಾಗಿ ಕಾಮಾಲೆ ರೋಗ ಕಡಿಮೆ ಎಲೆ ಅಥವಾ ಹೂವಿನ ರಸವನ್ನು ಎರಡು ಮೂರು ಅಂಶನಷ್ಟು ಜೇನ್ ತುಪ್ಪದೊಂದಿಗೆ ನೀಡುವುದರಿಂದ ಸ್ತ್ರೀಯರಲ್ಲಿ ಬರತಕ್ಕಂಥ ರಜೋ ದೋಷಗಳನ್ನು ಕೂಡ ನಿವಾರಿಸಬಹುದು ಸಂಜೆಯ ಸಮಯದಲ್ಲಿ ಅರಲಿ ರಾತ್ರಿ ಇಡಿ ಸುಗಂಧ ಬೀರಿ ಮುಂಜಾನೆಯ ಹೊತ್ತಿಗೆ ನೆಲಕ್ಕೆ ಬಿದ್ದು ನೆಲದ ಮೇಲೆ ಹೂ ಹಾಸನ ಪುಟ್ಟದಾದ ಬಿಳಿಯ ಹೂಗಳನ್ನು ನೀವೆಲ್ಲ ನೋಡೇ ಇರ್ತೀರಿ ನಿಮ್ಮಲ್ಲಿ ಅನೇಕ ಮನೆಗಳಲ್ಲಿ ಇರಬಹುದಾದ ಈ ಗಿಡನೇ ಪಾರಿಜಾತ ಪುರಾಣ ಇತಿಹಾಸಗಳಲ್ಲಿ ಪ್ರಸಿದ್ಧವಾದ ಸಸ್ಯ ಪಾರಿಜಾತಕ್ಕೆ ಮಲ್ಲಿಗೆಯ ಹಾಗೇನೆ ಉತ್ತಮ ಪರಿಮಳ ಹೂವಿನಿಂದ ಸುಗಂಧ ದ್ರವ್ಯವನ್ನು ಪಡೆದರೆ ಹೂವಿನ ತೊಟ್ಟನ್ನ ರೇಷ್ಮೆ ವಸ್ತ್ರಗಳಿಗೆ ಬಣ್ಣ ಹಾಕೋದಕ್ಕೆ ಹಿಂದಿನ ಕಾಲದಲ್ಲಿ ಬಳಸ್ತಾ ಅಷ್ಟೇ ಅಲ್ಲ ಅನಾದಿ ಕಾಲದಿಂದ ಪಾರಿಜಾತ ಔಷಧ ರೂಪದಲ್ಲೂ ಬಳಕೆ ಆಗ್ತಾ ಒಂದು ಗಿಡ ಇದರ ಔಷಧಿಯ ಗುಣಗಳು ಎಲೆ ತೊಗೊಟ್ಟೆ ಮತ್ತು ಹೂವು ಮೂರಲ್ಲಿಯೂ ಇದೆ ಅದನ್ನು ಎಲೆಗಳಲ್ಲಿ ಇರ್ತಕ್ಕಂಥ ಗುಣಗಳು ಅಂತ ಹೇಳಿದ್ರೆ ಎಲೆಯನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಅದನ್ನು ಚೆನ್ನಾಗಿ ಜಜ್ಜಿ ಹಿಂಡಿದ ರಸವನ್ನು ಮೂರ್ನಾಲ್ಕು ಟೀ ಚಮಚೆಯಷ್ಟು ಮಲೇರಿಯಾ ಜ್ವರದಲ್ಲಿ ಹೆಚ್ಚು ಗುಣಕಾರಿಯಾಗಿ ಕೊಡಬೋದು ಹಾಗೆ ಚಿಗುರಿ ಎಲೆಗಳನ್ನು ಒಂದು ಏಳೆಂಟು ಎಲೆ ಮತ್ತು ಸ್ವಲ್ಪ ಹಸಿ ಶುಂಠಿ ಇದೆರಡನ್ನು ನೀರ್ಮೇಲೆ ಹರಿದು ಬಿಟ್ಟು ಬಿಟ್ಟು ಬರತಕ್ಕಂತಹ ಜ್ವರಗಳಲ್ಲಿ ಕೂಡ ಉಪಯುಕ್ತವಾಗಿದೆ ಇದನ್ನು ಸೇವಿಸುವತಕ್ಕಂಥ ಸಮಯದಲ್ಲಿ ಶಾಖಾಹಾರವೇ ತೆಗೆದುಕೊಳ್ಳತಕ್ಕಂಥದ್ದು ಅವಶ್ಯಕ ಹಾಗೆ ಅದಾಗ ತಾನೇ ತಯಾರಿಸತಕ್ಕಂಥ ಹಸಿ ರಸವನ್ನು ಸುಲಭವಾಗಿ ಮಲಪ್ರವೃತ್ತಿ ಉಂಟು ಮಾಡೋ ಮಾಡುವುದಕ್ಕೆ ಕೊಡಬಹುದು ಅಂದರೆ ಮಕ್ಕಳಿಯ ಮಕ್ಕಳಿಗೆ ಹೊಟ್ಟೆಯಲ್ಲಿ ಜಂತುಗಳಿರುವಾಗ ಇದನ್ನು ಉಪಯೋಗಿಸೋದು ಬಹಳ ರಸದೊಂದಿಗೆ ಜೇನು ಮತ್ತು ಒಂದು ಚಿಟಿಕೆ ಉಪ್ಪನ್ನು ಕೂಡ ಸೇರಿಸಿಕೊಟ್ರೆ ತುಂಬ ಪ್ರಯೋಜನಕಾರಿಯಾಗುತ್ತೆ ಮಲಬದ್ಧತೆಯಿಂದ ಮಲಬದ್ಧತೆಯಲ್ಲಿ ಅದರಂತೆಯೇ ಹಸಿ ರಸವನ್ನು ಜೇನು ತುಪ್ಪದೊಡನೆ ಕೊಡೋದರಿಂದ ಒಂದು ಟೀ ಚಮಚ ರಸಕ್ಕೆ ಒಂದು ಟೀ ಚಮಚ ಜೇನುತುಪ್ಪವನ್ನು ಸೇರಿಸಿ ಕೊಡೋದರಿಂದ ದೀರ್ಘಕಾಲದಿಂದ ಇರತಕ್ಕಂಥ ಜ್ವರಗಳನ್ನು ಕೂಡ ನಿವಾರಿಸಬಹುದು ಎಲೆಯ ಕಷಾಯವನ್ನು ಸುಮಾರು ಒಂದು ಎರಡು ಅಂಶನಷ್ಟು ಜೇನುತುಪ್ಪದ್ದು ಒಂದು ಚಮಚ ಜೇನುತುಪ್ಪಿನೊಂದಿಗೆ ಕೊಡೋದರಿಂದ ಸಂಧಿವಾತ ಅಥವಾ ಕೀಲು ನೋವುಗಳಲ್ಲಿ ಅಥವಾ ಗೃದ್ರಸಿ ಅಂತ ಹೇಳ್ತೇವೆ ಸಯಾಟಿಕಾ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅಂತಹ ನೋವುಗಳಲ್ಲಿ ಕೂಡ ಇದು ತುಂಬ ಫಲಕಾರಿಯಾಗಿದೆ ಇಷ್ಟು ಎಲೆಗಳ ಪ್ರಯೋಜನ ಎಲೆಗಳ ಪ್ರಯೋಜನ ಎಲೆಗಳಲ್ಲಿ ಮತ್ತು ಒಂದು ಮೂರು ಎಲೆಗಳ ರಸದಿಂದ ಒಂದೊಂದು ಟೇಬಲ್ ಸ್ಪೂನ್ ಅಥವಾ ಆರು ಟೀ ಚಮಚೆಯಷ್ಟು ರಸವನ್ನ ಬೆಳಗ್ಗೆ ಮತ್ತು ಸಂಜೆ ತೋರಿಂದ ಉರಿ ಮೂತ್ರದಲ್ಲಿ ಸಹ ಪ್ರಯೋಜನಕಾರಿಯಾಗುತ್ತೆ ಇದರ ತೊಗಟೆ ಸುಮಾರು ಒಂದು ಎರಡು ಮಿಲಿಗ್ರಾಮ್ನಷ್ಟು ಒಂದು ಕಾಲು ಟೀ ಚಮಚೆಯಷ್ಟು ಪುಡಿಯನ್ನು ವೀಳೆದೆಲೆ ಮತ್ತು ಅಡಿಕೆಯಲ್ಲಿ ಎರಡನ್ನು ಬಾಯಲ್ಲಿಟ್ಟು ಅಗದು ನುಂಗೋದರಿಂದ ಶ್ವಾಸಕೋಶಗಳಲ್ಲಿ ಇರತಕ್ಕಂಥ ಕಫವನ್ನು ಹೊರಗೆ ಹಾಕೋದಕ್ಕೆ ತುಂಬ ಸಹಕಾರಿಯಾಗುತ್ತೆ ಹಾಗೂ ಕ್ರಿಮಿಕೀಟಗಳ ಕಡಿತಕ್ಕೆ ಇದನ್ನು ತೆಗೆದು ಹಚ್ಚುವುದರಿಂದ ಕ್ರೆಮಿಕೀಟಗಳ ಕಡಿದು ಬರತಕ್ಕಂಥ ಚರ್ಮದ ಖಾಯಿಲೆಗಳು ಯಾವುದು ಬರೋದಿಲ್ಲ ಇದರ ಬೀಜವನ್ನು ಕೂಡ ಔಷಧಿಯನ್ನಾಗಿ ಉಪಯೋಗ ಮಾಡ್ಬೋದು ಬೀಜಗಳನ್ನು ನೀರಿನಲ್ಲಿ ಚೆನ್ನಾಗಿ ಅರದು ನೆತ್ತಿ ಮೇಲೆ ಹಚ್ಚೋದ್ರಿಂದ ನೆತ್ತಿ ಹೊಟ್ಟು ಹೂದಿರ್ತಕ್ಕಂಥದ್ದು ಹೊಟ್ಟು ಬರತಕ್ಕಂಥದ್ದು ಹಾಗೂ ಹೇನು ತಲೆಯಲ್ಲಿ ಹೇನಿಗೂ ಕೂಡ ತುಂಬ ಫಲಕಾರಿಯಾಗುತ್ತದೆ ಹೂವುಗಳನ್ನು ಕೂಡ ಔಷಧಿ ರೂಪದಲ್ಲಿ ಉಪಯೋಗ ಮಾಡ್ಬೋದು ಅಂದರೆ ಇದನ್ನು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಭಾಗ ಹುವು ನಾಲ್ಕು ಭಾಗ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಉಪಯೋಗ ಮಾಡಿ ಅದನ್ನು ಕಾಯಿಸಿ ಸಿದ್ಧವಾದಂಥ ತೈಲವನ್ನು ಸುವಾಸನೆಯಾಗುವ ಸಹ ಇರುತ್ತೆ ಇದನ್ನು ತಲೆಗೆ ಹಚ್ಚೋದರಿಂದ ತಲೆ ತಲೆನೋವು ಹಾಗೂ ಚರ್ಮದ ಖಾಯಿಲೆಗಳು ಬರತಕ್ಕಂಥದ್ದನ್ನು ದೂರ ಮಾಡಬಹುದು